ನಾವು ಡಿವಿಜಿ ವಿ ಜಿ ನಮ್ಮ ಮನಸ್ಸಿಗೆ ಕಣ್ಣಿಗೆ ಕಟ್ಟುವಂತೆ ರಚಿಸಿದಂತಹ ವ್ಯಕ್ತಿ ಚಿತ್ರಗಳನ್ನು ನೋಡ್ತಾ ಇದ್ದೀವಿ ನಿನ್ನೆ ದಿವಸ ವಾಸುದೇವೇನವ್ರ ಬಗ್ಗೆ ನೋಡಿ ಕೊನೆಗವರ ಅತ್ತಿಗೆ ಹೇಳಿದ ಮಾತನ್ನು ಕೇಳುವ ಅತ್ತಿಗೆ ನಾವು ಮಾತನ್ನು ಮುಗಿಸಿದ್ವಿ ಇವತ್ತು ಇನ್ನೊಂದು ಕಣ್ಣು ಮುಂದೆ ಹೊಸ ಚಿತ್ರ ಅದು ಕರ್ಪೂರ ಶ್ರೀನಿವಾಸರ ಇರುವಂಥ ಅದು ಡಿ ವಿ ಶೈಲಿ ವ್ಯಕ್ತಿ ಪರಿಚಯ ಮಾಡುವಂಥ ರೀತಿ ಕೆಲವೊಂದು ಸಲ ತಾವೇ ಹೇಳ್ತಾರೆ ಇನ್ನ ಕೆಲವೊಂದು ಸಲ ಮತ್ತೊಬ್ಬರ ಬಾಯಿಯಿಂದ ಆ ವ್ಯಕ್ತಿಗಳ ಲಕ್ಷಣ ಏನು ಅಂತ ಹೇಳಿಸ್ತಾರೆ ಇದು ಹಾಗೆ ಬರುವಂಥದ್ದು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮೂಲ ಸ್ಥಾಪಕರಲ್ಲಿ ಕರ್ಪೂರು ಶ್ರೀನಿವಾಸರಾಯರು ಒಬ್ಬರು ದೇಶ ಹಿತ ಪ್ರಯತ್ನಗಳಲ್ಲಿ ಅವರು ಅಗ್ರಗಣ್ಯರಾಗಬೇಕಾದವರು ವಿಶ್ವೇಶ್ವರಯ್ಯರಂತೆಯೇ ಶ್ರೀನಿವಾಸರಾಯರು ತಮ್ಮ ನೌಕರಿಯನ್ನು ಬೊಂಬಾಯಿ ಸರ್ಕಾರದಲ್ಲಿ ಪ್ರಾರಂಭಿಸಿ ಮೈಸೂರು ಸರ್ಕಾರದಲ್ಲಿ ಉನ್ನತ ಪದವಿಯಿಂದ ನಿವೃತ್ತರಾದರು ಸಾವಿರದ ಒಂಬೈನೂರ ಫೆಬ್ರವರಿ ತಿಂಗಳಲ್ಲಿ ಶ್ರೀ ಗೋಪಾಲಕೃಷ್ಣ ಗೋಖಲಿಯವರು ದೈವಾಧೀನರಾದ ಏಳೆಂಟು ದಿನಗಳಲ್ಲಿ ಶೋಕ ಪ್ರದರ್ಶನಕ್ಕಾಗಿ ಬೆಂಗಳೂರಿನಲ್ಲಿ ಒಂದು ಮಹಾಜನಸಭೆಯನ್ನು ನಡೆಸಬೇಕೆಂದು ಕೆಲ ಮಂದಿ ಮಿತ್ರರು ತೀರ್ಮಾನಿಸಿದರು ಇದನ್ನು ಗಮನಿಸಬೇಕಾದ್ದು ಗೋಖಲಿಯವರು ತೀರ್ಕೊಂಡು ಏಳೆಂಟು ದಿವಸದಲ್ಲಿ ದೊಡ್ಡ ಸಮಾರಂಭ ಮಾಡಬೇಕು ಅಂತ ತೀರ್ಮಾನ ಆಯಿತು ಡಿ ವಿ ಜಿ ಅವರಿಗೆ ಗೋಖಲೆಯವ್ರ ಬಗ್ಗೆ ಇರುವಂಥ ಅನನ್ಯವಾದಂಥ ಪ್ರೀತಿ ವಿಶ್ವಾಸ ಗೌರವ ಅವರು ಮತ್ತು ಇನ್ನು ಮೂರ್ನಾಲ್ಕು ಜನ ಸೇರಿಕೊಂಡು ವಿಶ್ವೇಶ್ವರಯ್ಯ್ರ ಕಡೆ ಹೋದ್ರಂತೆ ಒಂದು ಸಭೆ ಮಾಡೋಣ ಅಂತ ಕೇಳೋದಕ್ಕೆ ಆ ಸಂದರ್ಭ ಹೇಗಿದೆ ನೋಡಿ ಆ ಸಭೆಗೆ ದಿವಾನ್ ವಿಶ್ವೇಶ್ವರಯ್ಯನವರು ಅಧ್ಯಕ್ಷರಾಗುವಂತೆ ಕೇಳಿಕೊಳ್ಳಬೇಕೆಂದು ರಾವ್ ಬಹದ್ದೂರ್ ಗರುಡಾಚಾರ್ಯರು ಕೆ ಎಸ್ ಕೃಷ್ಣಯ್ಯರವರು ಮತ್ತು ನಾನು ದಿವಾನರ ಕಡೆಗೆ ಹೋಗಿದ್ದೆವು ವಿಶ್ವೇಶ್ವರಯ್ಯನವರು ಹೀಗೆ ಹೇಳಿದರು ಅವರೇನು ಹೇಳಿದರು ಅನ್ನೋದು ಮುಖ್ಯ ವಿಶ್ವೇಶ್ವರಯ್ಯನವರು ಹೇಳಿದ್ರಂತೆ ಆ ಸಭೆಗೆ ಅಧ್ಯಕ್ಷರಾಗಲು ಕರ್ಪೂರ ಶ್ರೀನಿವಾಸರಾಯರನ್ನು ಕೇಳಿರಿ ಅದು ಯುಕ್ತ ಆಗ ನಾವು ಹೇಳಿದೆವು ತಾವು ದಯಮಾಡಿಸಿದರೆ ಸಭೆಗೆ ಹೆಚ್ಚು ಗೌರವ ಬರುತ್ತದೆ ಅಂತ ಆಗ ವಿಶ್ವೇಶ್ವರಯ್ಯನವರು ಹೇಳಿದರು ನಾನು ಸಭೆಗೆ ಬರುತ್ತೇನೆ ನೀವು ಬೇಕೆಂದರೆ ಎರಡು ಮಾತನ್ನಾಡುತ್ತೇನೆ ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸರಾಯರು ಎಲ್ಲ ವಿಧಗಳಲ್ಲೂ ಅರ್ಹರು ಯಾಕೆ ಅಂತ ಹೇಳ್ತಾರೆ ಅವರು ಗೋಖಲೆಯವರು ಸಹಪಾಟಿಗಳು ಒಂದೇ ಕ್ಲಾಸಿನಲ್ಲಿ ಇದ್ದವರು ನಾನು ಆ ಇಬ್ಬರಿಗಿಂತ ಒಂದೆರಡು ವರ್ಷ ಹಳಬ ಗೋಖಲೆ ಎರಡು ವರ್ಷ ಇಂಜಿನಿಯರಿಂಗ್ ಕಾಲೇಜಲ್ಲಿದ್ದು ಬಿಟ್ಟು ಬಿಟ್ಟರು ಶ್ರೀನಿವಾಸರಾಯರು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಂತು ಮುಂದೆ ಬಂದರು ಗಣಿತಶಾಸ್ತ್ರದಲ್ಲಿ ಗೋಖಲೆಯವರಿಗಿಂತ ಮೇಧಾವಿ ಎನ್ನಬಹುದು ಶ್ರೀನಿವಾಸರಾಯರು ನಡವಳಿಕೆಯಲ್ಲಿ ಪ್ರಾಮಾಣಿಕರು ಪರಿಪೂರ್ಣ ದೇಶಾಭಿಮಾನಿಗಳು ಮತ್ತು ನಿರ್ಭೀತರು ಅವರು ಅಧ್ಯಕ್ಷರಾದಲ್ಲಿ ನಾನು ಬರುತ್ತೇನೆ ಇದನ್ನು ಗಮನಿಸಬೇಕಾದ್ರೂ ದೊಡ್ಡತನ ಹೇಗಿದೆ ಅಂತ ಯಾರು ದೊಡ್ಡತನ ಹೇಗೆ ಅಂತ ಹೇಳೋದು ವಿಶ್ವೇಶ್ವರಯ್ಯನವರು ದಿವಾನ್ರಾಗಿದ್ದವರು ಕರ್ಪೂರ್ ಶ್ರೀನಿವಾಸರಾಯರು ಇನ್ ಚೀಫ್ ಇಂಜಿನಿಯರ್ ಆಗಿದ್ದವರು ದಿವಾನ್ರು ಹೇಳ್ತಾರೆ ಅವರು ಅಧ್ಯಕ್ಷರಾದರೆ ನಾನು ಬರ್ತೇನೆ ಈ ವ್ಯಕ್ತಿಯನ್ನು ಚಿತ್ರ ಬಿಡಿಸೋದಿದೆಯಲ್ಲ ವಿಶೇಷ ಜನವರು ಎಷ್ಟು ಮಟ್ಟದಲ್ಲಿ ಅಸೆಸ್ ಮಾಡಿದ್ದಾರೆ ನೋಡಿ ಅವ್ರನ್ನ ಗೋಖಲೆಯವರು ಅವರು ಒಂದೇ ಕ್ಲಾಸಲ್ಲಿ ಇರೋದರಿಂದ ಅವ್ರ ವಿಷಯ ಅವ್ರಿಗೆ ಹೆಚ್ಚು ಗೊತ್ತು ಒಂದು ಎರಡನೇದು ನಾನು ಸ್ವಲ್ಪ ಹಳಬ ಅಂದರೆ ಸ್ವಲ್ಪ ದೂರ ಆಯಿತು ಇನ್ನೊಂದು ಮುಖ್ಯ ಗೋಖಲೆಯವರು ಎರಡು ವರ್ಷಕ್ಕೆ ಇಂಜಿನಿಯರಿಂಗ್ ಬಿಟ್ಟುಬಿಟ್ರು ಆದರೆ ಇವರು ಗಟ್ಟಿಯಾಗಿ ನಿಂತ್ಕೊಂಡು ಇಂಜಿನಿಯರಿಂಗ್ ಮುಗಿಸಿದರು ಅವ್ರಗಿಂತ ಹೆಚ್ಚು ಟೆನ್ಯಾಸಿಟಿ ಆಫ್ ಪರ್ಪಸ್ ಇದೆ ಅನ್ನೋ ಇನ್ನೊಂದು ಅವ್ರಿಗಿಂತ ಗಣಿತದಲ್ಲಿ ಇವ್ರ ಮೇಧಾವಿಗಳು ಅದಲ್ಲದೆ ನೋಡಿ ಪರಿಪೂರ್ಣ ದೇಶಾಭಿಮಾನಿಗಳು ಪ್ರಾಮಾಣಿಕರು ಇದಕ್ಕಿಂತ ಒಳ್ಳೆಯ ಸರ್ಟಿಫಿಕೇಟ್ ದಿವಾಂಡರಿಂದ ಯಾರಿಗಾದ್ರೂ ಸಿಕ್ಕಿತೆ ಇಷ್ಟೆಲ್ಲ ಹೇಳಿಬಿಟ್ಟು ಅವ್ರ ಅಧ್ಯಕ್ಷರಾದೆ ಬರ್ತೇನೆ ಅಂತ ಹೇಳಿದ್ರಂತೆ ಕೊನೆಗೆ ವಿಶ್ವೇಶ್ವರಯ್ಯವ್ರ ಸಲಹೆಯಂತೆ ಸಭೆ ನಡೆಯಿತು ಆಗ ಶ್ರೀ ವಿಶ್ವೇಶ್ವರಯ್ಯನವರು ಮಾಡಿದಂಥ ಭಾಷಣ ನಮ್ಮ ಮನಸ್ಸಿನಿಂದ ಅಳಿದು ಹೋಗಿಲ್ಲ ಯಾವಾಗಲೂ ಅವರೇ ವಿಶ್ವೇಶ್ವರಯ್ಯವ್ರ ಭಾಷಣ ಅಂತಂದರೆ ಅದು ಕೊರದಿಟ್ಟ ಹಾಗೆ ನನ್ನ ಕಡೆ ಒಂದು ಪುಸ್ತಕ ಅಪರೂಪದ್ದು ಸಿಕ್ಕಿದೆ ಒಬ್ಬರು ನನಗೊಬ್ರು ಧಿರ್ಯರು ದೊಡ್ಡವರು ಅವ್ರ ಪುಸ್ತಕ ಕಾಣಿಕೆ ಕೊಟ್ಟಿದ್ದಾರೆ ನನಗೆ ಸ್ಪೀಚಿಸ್ ಆಫ್ ದಿವಾನ್ ವಿಶ್ವೇಶ್ವರಯ್ಯ ಅಂತೇಳ್ಕೊಂಡು ಅದು ಓದ್ತಾ ಇದ್ದರೆ ಅನಿಸುತ್ತೆ ಅವ್ರು ಬರೆದಂಥ ವಿಷಯ ಇವತ್ತಿಗೂ ಪ್ರಸ್ತುತ ಅದು ಅವ್ರ ವಿಚಾರ ಇವತ್ತಿಗೆ ನಾಳೆಗೆ ಸಂಬಂಧಪಟ್ಟದ್ದಲ್ಲ ನಮಗೆ ದಿವಸ ಬರ್ತಾವಲ್ಲ ಪೇಪರಲ್ಲಿ ನ್ಯೂಸು ಇವತ್ತಿನ ಸುದ್ದಿ ನಾಳೆಗೆ ಹಳಸ ಹೋಗ್ತದೆ ಅವರು ಬರೆದದ್ದು ಇವತ್ತಿಗೂ ಪ್ರಸ್ತುತ ಇವತ್ತಿಗೂ ವಿಚಾರ ಮಾಡುವಂಥ ವಿಷಯಗಳನ್ನು ಅವತ್ತು ಬರೆದಿದ್ದಾರೆ ಅವರು ಮುಂದೆ ಹೀಗೆ ಅಂತ ಏನು ಬರೆದಿದ್ರೋ ಅದೆಲ್ಲ ಆಗಿದೆ ಈಗ ಅಂಥವ್ರು ಬರೆದದ್ದು ಮನಸ್ಸು ಹೋಗಿಲ್ಲ ಅದು ಮಿತಪದಗಳಿಂದ ಕೂಡಿ ಗಂಭೀರ ವಿಚಾರವನ್ನು ಒಳಗೊಂಡಿತ್ತು ಆ ದಿನ ಕರ್ಪೂರ ಶ್ರೀನಿವಾಸರಾಯರು ಅಧ್ಯಕ್ಷ ಭಾಷಣ ಮಾಡುವ ಕಾಲದಲ್ಲಿ ಅವರಿಗೆ ಮಾತನಾಡುತ್ತಾ ಮಾತನಾಡುತ್ತಾ ಹಳೆಯ ನೆನಪುಗಳು ಉಕ್ಕಿ ಬಂದು ಅಳು ತಡೆಯಲಾರದಷ್ಟಾಯಿತು ಸ್ವಲ್ಪ ಗಮನಿಸಬೇಕು ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು ವಿಶ್ವೇಶ್ವರಿಯವರು ಮಾತಾಡುವಂಥ ರೀತಿ ಹೇಗಿತ್ತು ಕರ್ಪೂರ ಶ್ರೀನಿವಾಸರಾಯ್ರು ಮಾತಾಡುವಂಥ ರೀತಿ ಹೇಗೆ ಅವರು ಬ್ಯಾಲೆನ್ಸ್ ಆಗಿ ಇಮೋಷನ್ ಕಳ್ಕೊಳ್ಳ್ದೇನೆ ಮಿತವಾಗಿ ಬಟ್ ಗಂಭೀರವಾಗಿ ವಿಶೇಷವಾಗಿ ಮಾತಾಡಿದರು ಶ್ರೀನಿವಾಸರಾಯರು ಹೇಗೆ ಮಾತಾಡಿದರು ಅಂದರೆ ಅಳು ಬಂದ್ಬಿಡ್ತಾ ಅವರಿಗೆ ಬೆಳವಾಡಿ ನಂಜುಂಡಯ್ಯ ರಾಮಣ್ಣ ಇವರು ಮೈಸೂರಿನಿಂದ ಬೊಂಬಾಯಿಗೆ ಹೋಗಿ ಇಂಜಿನಿಯರುಗಳಾಗಿ ಹೆಸರು ಪಡೆದವರಲ್ಲಿ ಮೊದಲಿಗರು ಶ್ರೀನಿವಾಸ ರಾಯರು ಗದ್ಗದಿತರಾಗಿ ಅವರ ಹೆಸರುಗಳನ್ನು ನೆನೆಯುತ್ತಾ ಓ ರಾಮಣ್ಣ ಎಂದು ಕೋಟಿನ ಕೊನೆಯಿಂದ ಕಣ್ಣುಗಳನ್ನು ಮೂಗನ್ನು ಒರೆಸಿಕೊಳ್ಳುತ್ತಿದ್ದರು ಮೈ ಮೇಲೆ ಉತ್ತರಿಗೆ ಬಿದ್ದದ್ದು ಅವರ ಗಮನಕ್ಕೆ ಬರಲಿಲ್ಲ ಆ ಕೋಟಿಂದಾನೇ ಒರೆಸ್ಕೋತಾಯಿದ್ರು ಒಂದೆರಡು ನಿಮಿಷ ವಾಕಾಗಿ ನಿಂತು ಬಿಟ್ಟರು ಇದು ತೋರಿಸುತ್ತದೆ ಅವರ ಹೃದಯವನ್ನು ಅಂದರೆ ವಿಶ್ವೇಶ್ವರಯ್ಯನವರು ಭಾವನಾ ಜೀವಿಯಲ್ಲ ಇವರು ಭಾವನಾ ಅಂತ ತೋರಿಸೋದಕ್ಕೆ ಮಾಡಿದ್ದು ವಿಶ್ವೇಶ್ವರಯ್ಯನವರಿಗೂ ಶ್ರೀನಿವಾಸರಾಯರಿಗೂ ಹಲವು ವೈಲಕ್ಷಣ್ಯಗಳು ಕಾಣುತ್ತಿದ್ದವು ವಿಶ್ವೇಶ್ವರಯ್ಯನವರು ಆಕಾರದಲ್ಲಿಯೂ ಸಹ ನಯ ನಾಜುಕು ಶ್ರೀನಿವಾಸರಾಯರದು ಎಂಕರು ಕೊಂಕರು ವಿಶ್ವೇಶ್ವರಯ್ಯನವರದ್ದು ಮಾತುಕತೆಯಲ್ಲಿ ಲೆಕ್ಕಾಚಾರದ ಸ್ವಭಾವ ಶ್ರೀನಿವಾಸರಾಯರದು ವಿಷಯದಂತೆ ಪುರುಷತ್ತಿದ್ದಂತೆ ಹಿಗ್ಗಿ ವಿಸ್ತಾರವಾಗುತ್ತಿತ್ತು ಇದು ಚಂದಾಗ ಮಾತು ಕೇಳಿದ್ರು ವಿಷಯ ಅಂದರೆ ವಿಷಯದ ಮೇಲೆ ಮತ್ತು ಸಮಯ ಇದ್ದ ಹಾಗೆ ಸಮಯ ಇತ್ತು ಎಳ್ದೆಳ್ದು ಹಿಗ್ಗಿಸೋರು ಇಲ್ಲಾಂದ್ರೆ ಅಷ್ಟೇ ಕ್ಲುಪ್ತವಾಗಿ ಮಾತಾಡೋರು ಅಂದರೆ ಎರಡೂ ಸಾಧ್ಯ ಇತ್ತು ಅವರಿಗೆ ಒಂದು ಘಟನೆ ಬರೀತಾರೆ ಡಿ ಅದ್ಭುತವಾದ ಘಟನೆ ಇದು ಇದನ್ನು ವ್ಯಕ್ತಿ ಪರಿಚಯ ಮಾಡುವರು ಯಾರಾದರೂ ಬರಿಬೇಕು ಅಂತ ವಿಚಾರ ಇದ್ದರೆ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿ ಇದೊಂದು ಮುಂದಿನ ಪಾತ್ರ ಒಂದು ನೋಡಿ ಅವ್ರ ಸ್ವಭಾವ ಹೇಗಿತ್ತು ಅಂತ ಹೇಳೋದನ್ನು ಬರಿಬೋದಾಗಿತ್ತು ಒಂದು ಪ್ಯಾರಾಗ್ರಾಫ್ ಅವ್ರು ಹೀಗೇನೆ ಯಾವುದೋ ಒಂದು ವಿಚಾರ ಮಾಡ್ತಿದ್ರು ಇನ್ನೊಂದು ಮರೆತು ಬಿಡ್ತಿದ್ರು ಅಥವಾ ಒತ್ತಡಕ್ಕೆ ಮಾಡುವಂಥವರೆಲ್ಲ ಆರಾಮಾಗಿ ಮಾಡುವಂಥ ಕೆಲಸ ಅದನ್ನು ಬರಿಬೋದಾಗಿತ್ತು ಅದನ್ನು ಬರೀದೇನೆ ಘಟನೆಯನ್ನು ತೋರಿಸ್ಕೊಡ್ತಾರೆ ಅದರಿಂದ ಎಲ್ಲ ಅರ್ಥ ಆಗೋ ಹಾಗೆ ಘಟನೆ ತುಂಬ ಸಾಮರಸ್ಯ ಆಗಿರುವಂಥದ್ದು ಸಾವಿರದ ಒಂಬೈನೂರ ಹದಿಮೂರು ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಅಧಿವೇಶನ ಅದರ ಮೊದಲನೇ ದಿವಸ ಆಗಬೇಕಾಗಿದ್ದ ಭಾಷಣದಲ್ಲಿ ಕನ್ನಂಬಾಡಿ ಜಲಾಶಯಕ್ಕೆ ಸಂಬಂಧಪಟ್ಟ ಒಂದು ಲೆಕ್ಕಾಚಾರದ ಅಂಶವನ್ನು ಸೇರಿಸಬೇಕೆಂದು ದಿವಾನರ ಸಂಕಲ್ಪ ಏನೇನು ಅಂಕೆ ಸಂಖ್ಯೆಗಳು ಕೊಡಬೇಕಲ್ಲ ಅಧಿವೇಶನದ ಮುಂದೆ ಆ ಅಂಶವನ್ನು ಇಲ್ಲಿ ಸೇರಿಸಿದರೆ ಇಂಡಿಯಾ ಸರ್ಕಾರದೊಡೆ ನಡೆಯುತ್ತಿದ್ದ ವ್ಯವಹಾರಕ್ಕೆ ಅನುಕೂಲವಾದೀತೆಂಬುದು ಅವರ ಪ್ರತೀಕ್ಷೆ ಇಟ್ಸ್ ಎ ವೆರಿ ಕ್ಯಾಲ್ಕುಲೇಟಿವ್ ಮ್ಯಾನ್ ಒಂದು ಅನುಕೂಲ ಆಗ್ತದೆ ಮಾಡಿದ್ದಾರೆ ಆ ಅಂಶವನ್ನು ಒದಗಿಸಬೇಕಾದವರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಆಗಿದ್ದ ಕರ್ಪೂರ್ ಶ್ರೀನಿವಾಸರಾಯರು ಅಂಕಿ ಸಂಖ್ಯೆ ಕೊಡಬೇಕಾದವರು ಇವರು ಕೊಡಬೇಕು ಅಂತ ತೀರ್ಮಾನ ಮಾಡಿದವರು ಅವರು ಇದಕ್ಕಾಗಿ ಸಭಾ ಪ್ರಾರಂಭದ ಹಿಂದಿನ ದಿನ ರಾತ್ರಿ ಏಳು ಗಂಟೆಯ ವೇಳೆಗೆ ಒಬ್ಬ ಆಳು ಶ್ರೀನಿವಾಸರಾಯರ ಬಳಿಗೆ ಬಂದ ದಿವಾನರ ಕಚೇರಿಯಿಂದ ಅಂದರೆ ಏನರ್ಥ ಆ ಕಾಗದ ಕೊಡಿ ತೊಗೊಂಡು ಕೊಡಬೇಕು ನಾಳೆಗೆ ಸಭೆ ಶುರು ಆಗ್ತದೆ ಅಂದರೆ ನಾಳೆ ಸಭೆ ಶುರುವಾಗುತ್ತೆ ಹಿಂದಿನ ದಿವಸ ಸಾಯಂಕಾಲ ಏಳು ಗಂಟೆವರೆಗೂ ಕಾಗದ ಹೋಗಿಲ್ಲ ಅವರಿಗೆ ವಿಶ್ವೇಶ್ವರಯ್ಯನವರಿಗೆ ಅದಕ್ಕೆ ಆಳು ಕಳಿಸಿದರು ತೊಗೊಂಡ್ಬಾ ಅಂತ ರಾಯರು ಆಗೊಬ್ಬ ಪಂಡಿತರೊಡನೆ ತರ್ಕ ವಿವಾದ ನಡೆಸುತ್ತಿದ್ದರು ಸಂಸ್ಕೃತದಲ್ಲಿ ಮರುದಿನ ಸಭೆಗೆ ಪೇಪರ್ ಕೊಡಬೇಕಾಗಿತ್ತು ಅದಕ್ಕೆ ಆಳಕ್ಕೆ ಬಂದಿದ್ದಾನೆ ತೊಗೊಂಡು ಹೋಗೋದಕ್ಕೆ ಇವರು ಸಂಸ್ಕೃತ ಚರ್ಚೆ ಮಾಡ್ತಾ ಶ್ರೀನಿವಾಸ ರಾಯರು ದಿವಾನರ ಆಳನ್ನು ನೋಡಿ ಇರು ಎಂದರು ಹದಿನೈದು ಇಪ್ಪತ್ತು ನಿಮಿಷ ಕಳೆಯಿತು ಇನ್ನೊಬ್ಬ ಆಳು ಬಂದ ರಾಯರು ಅವನನ್ನು ನೋಡಿ ನಕ್ಕು ಇರು ಎಂದರು ತರ್ಕ ನಡೆಯುತ್ತಲೇ ಇತ್ತು ಇನ್ನು ಹದಿನೈದು ನಿಮಿಷವಾದ ಮೇಲೆ ಮೂರನೇ ಆಳು ಬಂದ ರಾಯರು ಪಂಡಿತರಿಗೆ ಹೇಳಿದರು ತಪ್ಪಾದದ್ದು ಇವ್ರ ಕಡೆಯಿಂದ ಪಂಡಿತರಿಗೆ ಏನು ಹೇಳಿದರು ಅಂತ ಪಂಡಿತರಿಗೆ ಹೇಳಿದರು ಇವ ಹಂಗೇನಪ್ಪ ಇವನು ವಿಶ್ವೇಶ್ವರಯ್ಯ ಬಾಲ್ಯದೆಂದು ಹೆಂಗೇನೆ ಅವರು ತಪ್ಪವನು ಹಂಗೆ ಇವ ಹಾಗೇನಪ್ಪ ಈ ವಿಶ್ವೇಶ್ವರಯ್ಯ ಬಾಲ್ಯದಿಂದಲೂ ಹೀಗೇನೆ ಏಳನೇ ತಿಂಗಳಾಗಿ ಹುಟ್ಟಿದವ ಪರಂಗಿಯವರು ಹಾಗೆ ಭಾಷೆ ವೇಷ ಎಲ್ಲ ಹಾಗೆ ಎಂದು ಹೇಳುತ್ತಾ ತರ್ಕ ಬಿಟ್ಟು ಬಂದು ಬೇಕಾದ ತಿಳುವಳಿಕೆಯನ್ನು ಬರೆದುಕೊಟ್ರು ಇದನ್ನೆಲ್ಲ ನಾನು ಪಕ್ಕದ ಮಹಡಿಯ ಮೇಲಿಂದ ನೋಡುತ್ತಿದ್ದೆ ಸೆಕ್ರೆಟ್ರಿ ಡಿ ಎಮ್ ನರಸಿಂಗರಾಯರು ನನ್ನ ಪಕ್ಕದಲ್ಲಿ ನಿಂತು ನೋಡಿಪ್ಪ ನೋಡಿ ಎನ್ನುತ್ತಿದ್ದರು ನಮಗಿಬ್ಬರಿಗೂ ತುಂಬ ನಗು ತಡ ಆದದ್ದು ಇವರಿಂದ ಬಯಸ್ಕೊಳ್ಳೋದು ಅವರು ಹುಟ್ಟಿದ್ದಾರೆ ಇವರು ಅಂತ ಅವ್ರದ್ದು ಸ್ವಭಾವ ಇನ್ನೊಂದು ಮಗಲು ಹೇಗಿತ್ತು ಕರ್ಪೂರ ಶ್ರೀನಿವಾಸರಾಯರದು ಅಂತ ಸಮ್ಮೇಳನ ಸಮಾರಂಭ ಸಮಾರಂಭಗಳಲ್ಲಿ ಇದು ಇವತ್ತಿಗೂ ಸರಿನೇ ಅನಿಸುತ್ತೆ ಸಮ್ಮೇಳನ ಸಮಾರಂಭಗಳಲ್ಲಿ ಸಭಾಕಾಲಕ್ಕಿಂತ ಭೋಜನ ಕಾಲವು ಹೆಚ್ಚು ಸ್ವಾರಸ್ಯದ್ದಾಗಿತ್ತು ಈಗ ಹಾಗೆ ಇರುತ್ತೆ ಸೆಮಿನಾರ್ಗಳಲ್ಲಿ ಕಾನ್ಫರೆನ್ಸಿಗೆ ಹೋದರೆ ಕಾನ್ಫರೆನ್ಸ್ ಪ್ಲ್ಯಾನ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ತಮಾಷೆ ಹೇಳ್ತಿರ್ತಾರೆ ದರ್ಸ್ ಅ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಇನ್ ಮ್ಯಾನೇಜ್ಮೆಂಟ್ ಯು ಪ್ರೊವೈಡ್ ಎಕ್ಸಲೆಂಟ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಆ್ಯಂಡ್ ಎಕ್ಸಲೆಂಟ್ ಲಂಚ್ ಫೆಸಿಲಿಟೀಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಸೆಮಿನಾರೀಸ್ ಓವರ್ ಅಂತ ಕೂತ್ಕೊಳ್ಳೋಕೆ ಒಳ್ಳೆ ಕುರ್ಚಿ ಆಸನ ವ್ಯವಸ್ಥೆ ಮಾಡಿ ಒಳ್ಳೆ ಊಟದ ವ್ಯವಸ್ಥೆ ಮಾಡಿ ಸೆಮಿನಾರ್ ಎಪ್ಪತ್ತೈದು ಭಾಗ ಮುಗಿದೋಯಿತು ಊಟ ಚೆನ್ನಾಗಿ ಮಾಡಿದರೆ ಆಸನ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಡಿಸ್ಕಷನೇ ಆಗೋಲ್ಲ ಹೇಗಿದ್ದರು ಸೆಮಿನಾರ್ ಬೇಗ ಮುಗಿದು ಹೋಗುತ್ತೆ ಅಂತ ಇಲ್ಲಿ ಅವ್ರು ಹೇಳ್ತಾರೆ ಸಮ್ಮೇಳನ ಸಮಾರಂಭದಲ್ಲಿ ಸಭಾಕಾಲಕ್ಕಿಂತ ಭೋಜನ ಕಾಲು ಹೆಚ್ಚು ಸ್ವಾರಸ್ಯದ್ದಾಗಿತ್ತು ಅದಕ್ಕೆ ರಾಯರೇ ಅಧ್ಯಕ್ಷರು ಕರ್ಪೂರ್ ಶ್ರೀನಿವಾಸರಾಯರು ಅವ್ರ ಕಂಡೀಷನ್ ಏನಿತ್ತು ಅಂದರೆ ಊಟಕ್ಕೆ ಕುಳಿತ ಪ್ರತಿಯೊಬ್ಬನು ಒಂದು ಶ್ಲೋಕವನ್ನು ಒಂದು ಪದ್ಯವನ್ನು ಒಂದು ಚೂರ್ಣಿಕೆಯನ್ನೋ ಒಂದು ಹಾಡನ್ನು ಹೇಳಲೇಬೇಕು ಎಂದು ಅವರು ಕಟ್ಟಾಜ್ಞೆ ಮಾಡಿದರು ಬರುತ್ತೋ ಬಿಡತ್ತೋ ಒಂದು ಹಾಡು ಹೇಳಬೇಕೆಲ್ಲರೂ ಬಹುಬಗಿಯಾದ ಪದ್ಯಗಳು ಗದ್ಯಗಳು ಆಗ ನಲಿದಾಡುತ್ತಿದ್ದವು ಒಂದು ಸಾರಿ ನಂಗಪುರಂ ವೆಂಕಟೇಶ್ಯಂಗಾರರು ಗುಬ್ಳಾಳದ ಶ್ಯಾಮಾಚಾರ್ಯಂಬುವರು ಬರೆದ ಸೌಗಂಧಿಕಾಪರಿಣಯವೆಂಬ ಒಂದು ನಡುಗನ್ನಡ ಕಾವ್ಯದಿಂದ ಗದ್ಯ ಭಾಗವನ್ನು ಹೇಳಿದರು ನೋಡಿ ನಡುಗನ್ನಡ ಕಾವ್ಯದಿಂದ ಗದ್ಯ ಭಾಗವನ್ನು ಹೇಳಿದರು ಕೆಲವರು ಜೇಮಿನಿ ಭಾರತದಿಂದ ಹೇಳಿದರು ಕೆಲವರು ಗದುಗಿನ ಭಾರತದಿಂದ ಅವ್ರಿಗೇನೇನು ಬರ್ತಿತ್ತು ಅದು ಹೇಳ್ತಾಯಿದ್ರು ಕಡಪ ರಾಘವೇಂದ್ರ ರಾಯರು ಲಂಗೋಟಿ ಬಲು ಒಳ್ಳೆಯದಣ್ಣ ಹಾಡಿದರು ಉಪಚಾರ ಹೇಳುವ ವೈಖರಿಯಲ್ಲಿ ಚಿತ್ರವಿಚಿತ್ರ ಗಾದೆಗಳು ಬರುತ್ತಿದ್ದವು ಆ ಗಾದೆ ಹೇಗಿತ್ತು ನೋಡಿ ಇದು ಆ ಕಾಲದ ಗಾದೆ ನೆನೆಸ್ಕೋಬೇಕು ಅದನ್ನು ಚಿತ್ರ ವಿಚಿತ್ರ ಗಾದೆಗಳು ಬರುತ್ತಿದ್ದವು ಗಾದೆ ಹೇಗಿದೆ ಒಂದು ಅಂದರೆ ಸರ್ಕಾರದ ಹುದ್ದೆಯಲ್ಲಿದ್ದು ಲಂಚ ತಗೊಳ್ಳದ ಕುಟುಂಬದ್ರೋಹಿ ಸರ್ಕಾರದ ಹುದ್ದೆಯಲ್ಲಿದ್ದು ಲಂಚ ತಗೊಳ್ಳದವ ಕುಟುಂಬದ್ರೋಹಿ ಸಮಾರಾಧನೆಯಾಗೆ ಕೂತು ಹೊಟ್ತುಂಬ ಉಣ್ಣದವ ಆತ್ಮದ್ರೋಹಿ ಅಂತ ಈ ಗಾದೆಗಳು ಬರ್ತಾ ಇತ್ತ ಇದಕ್ಕೆಲ್ಲ ಸೃಷ್ಟಿ ಕಾರಣ ಕರ್ಪೂರ ಶ್ರೀನಿವಾಸರಾಯರು ಉತ್ತೇಜನ ಕೊಡೋರು ಎಲ್ಲರೂ ಹೇಳಬೇಕಲ್ಲ ಏನಾದರೂ ಹೇಳು ಅಂದಾಗ ಹೊಸ ಕ್ರಿಯೇಟಿವ್ ಸ್ಟೇಟ್ಮೆಂಟ್ಸ್ ಬರೋದು ಕರ್ಪೂರ ಶ್ರೀನಿವಾಸರಾಯರು ಇಂಥ ಪ್ರಸಂಗಗಳಲ್ಲೆಲ್ಲ ಮನಸ್ಸಾರೆ ಸಮಾನಸ್ಕಂದ್ರಂತೆ ನಕ್ಕು ಬಿಡುತ್ತಿದ್ದರು ಒಂದು ವಿಶೇಷ ಪ್ರಸಂಗ ಇದನ್ನು ಗಮನಿಸಬೇಕು ಶ್ರೀನಿವಾಸರಾಯರ ಮನಸ್ಸು ಅವ್ರನ್ನ ಒಲಿಸೋದು ಭಾಳ ಕಷ್ಟ ಅಲ್ಲ ಯಾರು ಇಮೋಷ್ನಲ್ ಆಗಿರ್ತಾರಲ್ಲ ಅವ್ರು ನೊಪ್ಪಿಸೋದು ಭಾಳ ಸುಲಭ ಇಮೋಷ್ನಲ್ ಆಗಿಂದ ಇರೋರು ನೊಪ್ಸೋದು ಭಾಳ ಕಷ್ಟ ಅವಗಟ್ಟಿ ಇಟ್ಕೊಂಡ್ಬಿಡ್ತಾರೆ ಅಭಿಪ್ರಾಯಗಳನ್ನು ಕರ್ಪೂರ ಶ್ರೀನಿವಾಸರಾಯ್ರು ಭಾವನಾ ಜೀವಿ ಆದ್ದರಿಂದ ಸ್ವಲ್ಪ ಒತ್ತಡ ತಂದರೆ ಒಪ್ಕೊಂಬಿಡ್ತಿದ್ರು ಅಂಥ ಒಂದು ಸಂದರ್ಭ ತಮಾಷೆ ಆಗಿರೋದಿದೆ ಭಾಳ ತಮಾಷೆ ಆಗಿರೋ ಪ್ರಸಂಗ ಒಂದು ವಿಶೇಷ ಪ್ರಸಂಗ ಸಾಹಿತ್ಯ ಪರಿಷತ್ತಿನ ಒಬ್ಬನೊಬ್ಬ ವಿದ್ವಾಂಸರು ಪ್ರತಿ ಸಮ್ಮೇಳನಕ್ಕೂ ಬರುತ್ತಿದ್ದರು ಆದರೆ ಅವರು ವೆಂಕಟನಾರಾಯಣಪ್ಪನವರು ಉಪಾಧ್ಯಕ್ಷರವರು ವೆಂಕಟನಾರಾಯಣಪ್ಪನವರು ಹೆಚ್ಚಾಗಿ ಪುರಸ್ಕರಿಸುತ್ತಿರಲಿಲ್ಲ ಅವಕಾಶವೇ ಕೊಡ್ತಿರಲಿಲ್ಲ ಅವರಿಗೆ ದೂರದಲ್ಲಿಟ್ಟಿರುತ್ತಿದ್ದರು ಅದಕ್ಕೆ ಕಾರಣಗಳು ಇದ್ದವು ಎಂದುಟ್ಟುಕೊಳ್ಳಿ ದೂರ ಇಡೋ ಹಾಗೆ ಇದ್ದರು ಅವರು ಆ ವಿದ್ವಾಂಸರನ್ನು ಕ್ಷ ಎಂದು ಕರೆಯೋಣ ಡಿ ಹೆಸರು ಕೊಟ್ಟಿದ್ದಾರೆ ಎಕ್ಸ್ ಅಂತೀವಲ್ಲ ಹಾಗೆ ಕ್ಷ ಅಂತ ಹೆಸರು ಕೊಡೋಣ ವಿದ್ವಾಂಸರಿಗೆ ಚಿಕ್ಕಮಗಳೂರಿನಲ್ಲಿ ಸಾಹಿತ್ಯ ಸಮ್ಮೇಳನ ವಿದ್ವಾನ್ ಕ್ಷರವರು ಕರ್ಪೂರ ಶ್ರೀನಿವಾಸರಾಯರಲ್ಲಿ ಅಂಗಲಾಚಿ ದೂರು ಹೇಳಿಕೊಂಡಂತೆ ಕಾಣುತ್ತದೆ ವೆಂಕಟನಾರಾಯಣಪ್ಪನವ್ರ ಕಡೆ ಹೋದರೆ ಪರ್ಮಿಷನ್ ಸಿಗೋಲ್ಲ ಇವ್ರ ಕಡೆ ಹೋದರು ರಾಯರು ಏ ವೆಂಕಟನಾರಾಯಣಪ್ಪ ಆ ಮನುಷ್ಯನಿಗೆ ಈ ಹೊತ್ತಾದರೂ ಸ್ವಲ್ಪ ಅವಕಾಶ ಕೊಡೀಪ್ಪ ಅವನೇನು ಹೇಳ್ತಾನಂತೆ ನೀವು ಅವಕಾಶ ಕೊಡಲಿಲ್ಲ ಒಂದು ಬಾಯಿ ಪಡ್ಕೊಳ್ತಾನೆ ಕೊಂಚ ಕೃಪೆ ತೋರಿಸಿ ದೇವರು ಅಂದರು ಕೃಪೆ ತೋರಿಸಿ ದೇವರು ಶ್ರೀನಿವಾಸರಾಯರು ಹೇಳಿದ್ದೆ ಇಲ್ಲಿ ನಾನೋಕ್ಕಾಗತ್ತೆ ವೆಂಕಟನಾರಾಯಣಪ್ಪನವರು ರಾಯರ ಮಾತು ಮೀರಲಾರದೆ ಆ ಸಂಜೆ ವಿದ್ವಾನ್ ಕ್ಷರ್ ಅವರು ಹದಿನೈದು ಇಪ್ಪತ್ತು ನಿಮಿಷ ಮಾತನಾಡಿದರೆ ಆಗಬಹುದು ಎಂದರು ಸಾಯಂಕಾಲ ಆ ಸಂಜೆ ಭರ್ತಿ ಸಭೆ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಭರ್ತಿ ಸಭೆ ನೂರಾರು ಮಂದಿ ಮಹಿಳೆಯರು ಬಂದಿದ್ದರು ಸಭಾ ಕಾರ್ಯ ಕೊಂಚ ದೂರ ಸಾಗಿದ ಮೇಲೆ ವಿದ್ವಾನ್ ಕ್ಷರ್ ಅವರನ್ನು ವೇದಿಕೆಗೆ ತರಲಾಯಿತು ಕ್ಷರ್ ಅವರು ಅವ್ರು ಕಲ್ಪನೆ ಕೊಡ್ತಾರೆ ಹೇಗಿದ್ದರು ಅವರು ಅಂತ ಕ್ಷರ್ ಅವರು ಆಕಾರದಲ್ಲಿ ಕೊಳ್ಳು ಬಣ್ಣದಲ್ಲಿ ಕಪ್ಪು ಅಂಥ ರೂಪವರಂತೆ ಹೇಳುವಂತೂ ಇಲ್ಲ ಆರೋಗ್ಯ ದೃಢಕಾಯರೂ ಅಲ್ಲ ಆದರೂ ಏನೋ ಚಪಲ ಆತ ವೇದಿಕೆ ಮೇಲೆ ಬಂದು ನಿಂತು ತಾನು ಭಾಷಣ ಮಾಡತಕ್ಕವನಲ್ಲವೆಂದೂ ಒಂದು ಪ್ರಸಿದ್ಧ ಕಾವ್ಯದಿಂದ ಕೆಲವು ವಾಕ್ಯಗಳನ್ನು ಉದಾಹರಿಸುತ್ತನ್ನ ಉದ್ದೇಶವೆಂದು ಪೀಠಿಕೆ ಹೇಳಿ ಕಬ್ಬಿಗರ ಕಾವದಿಂದ ಮಥನನ್ನ ವಿಜಯ ಯಾತ್ರೆಯ ರಗಳೆಯನ್ನು ಹೇಳತೊಡಗಿದ ಬಿಳಿಯ ನನೆಯ ಇತ್ಯಾದಿಯಾಗಿ ಹೇಳಿದ್ದೇನೋ ಸರಿ ಅವ್ರು ಹ್ಯಾ ಹೇಳಿದರು ಅಂತ ಮಜಾಯ್ತಾರೆ ಈ ವಾಕ್ಯಗಳನ್ನು ಹೇಳುವಾಗ ಕ್ಷರ್ ಅವರು ಮನ್ಮಥನನ್ನು ಅನುಕರಣೆ ಮಾಡ ಹೊರಟರು ಮನ್ಮಥನ ವಿಜಯ ಯಾತ್ರೆ ಹೇಳಬೇಕು ಅಂತ ಬಂದವರು ತಾವೇ ಮನ್ಮಥನ ನಡೆಸಿ ಶುರು ಮಾಡಿದರು ಅನುಕರಣೆ ಮಾಡಿ ಹೊರಟರು ಕಣ್ಣುಗಳನ್ನು ಹೊರಳಿಸುವುದು ಹುಬ್ಬು ಹಾರಿಸುವುದು ಎರಡು ಕೈಗಳಿಂದಲೂ ಚಿಟಿಕೆ ಹಾಕುವುದು ಕಾಲೆತ್ತಿ ಕುಣಿಯುವುದು ಸಭಿಕರು ತಮ್ಮ ತಮ್ಮೊಳಗೆ ಅಸಹ್ಯಪಟ್ಟುಕೊಳ್ಳುತ್ತಿದ್ದರು ತೀರಾ ಜಾಸ್ತಿ ಆಗಿಬಿಡುತ್ತದೆ ಕರ್ಪೂರ ಶ್ರೀನಿವಾಸರಾಯರು ಹೇಳಿದ್ದಾನೆ ಇಮೋಷ್ನಲ್ ಇವರೇ ಪರ್ಮಿಷನ್ ಕೊಡಿಸಿದ್ದು ಒಂದು ಹದಿನೈದು ನಿಮಿಷ ಕೊಡ್ರಿ ಅಲ್ಲಿ ಕೊಡೋದಂದ್ರೆ ಎಷ್ಟು ಮಾತಾಡಿದ್ದು ನೋಡಿ ಹೇಗಿದೆ ನೀವು ಅವಕಾಶ ಕೊಡಲಿಲ್ಲ ಬಾಯಿ ಪಡ್ಕೊಳ್ತಾನೆ ಸ್ವಲ್ಪ ಕೊಡಿ ಅಂತ ಹೇಳಿದ್ದು ಹೋಗಿ ಮಾತಾಡ್ತಿದ್ದರು ಅವರು ಇವ್ರು ಏನು ಮಾಡಿದ್ರು ಅಂದರೆ ಅಲ್ಲಿ ಕೂತವರು ದೂರ ಕೂತವರು ಜೋರಾಗಿ ಕೂಗಿದ್ರಂತ ಅಲ್ಲಿಂದಾನೆ ಇಮೋಷ್ನಲ್ ಮನುಷ್ಯ ಅಲ್ಲಿಂದ ಕೂಕ್ಕೊಂಡ್ರಂತೆ ವೆಂಕಟನಾರಾಯಣಪ್ಪ ಆ ಹೂಚಿಮುಂಡೇನು ಕೆಳಗೆ ಇಳಿಸ್ರಿ ಸ್ಥಳೀಯರಿ ಅವನು ಕೆಳಗೆ ಅಂದು ಗಟ್ಟಿಯಾಗಿ ಕೂಗಿದರು ಮುಂದೆ ನಡೆದದ್ದನ್ನು ಹೇಳಬೇಕಾಗಿಲ್ಲ ಅಂತ ಸಭಾದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಸಂಗಟಾಗಿ ಹೋಗಿದೆ ಅದು ಒಂದು ಬಹುಶಃ ಅನಿಸಿರ್ಬೇಕು ಅವರಿಗೆ ಯಾಕೆ ಚಾನ್ಸ್ ಕೊಟ್ಟಿರಲಿಲ್ಲ ಇವರಿಗೆ ಅಂತ ಗೊತ್ತಿರಲಿಲ್ಲ ಅವರಿಗೆ ತಾವೇ ಕಾರಣ ಇವ್ರನ್ನ ಸ್ಟೇಜ್ ಮೇಲೆ ಹೋಗೋದಕ್ಕೆ ಅಂತ ಗೊತ್ತಾಗಿದೆ ಅವ್ರಿಗೆ ಅದಕ್ಕೆ ಅಲ್ಲಿಂದ ಕೂಗಿದ್ರು ಅಂತ ಇಳಿರಿಸ್ರಿ ಕೆಳಗೆ ಅವನ ಕೆಳಗೆ ಅಂತ ಮುಂದೆ ನಡೆದದ್ದನ್ನು ಹೇಳಬೇಕಾಗಿಲ್ಲ ಅಂತ ಇನ್ನೊಂದು ಪ್ರಕರಣ ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಒಂದಾನೊಂದು ವರ್ಷ ಸಮ್ಮೇಳನದ ಅಧ್ಯಕ್ಷ ಪದವಿಗೆ ಯಾರನ್ನು ಚುನಾಯಿಸಬೇಕೆಂದು ಮುಖಂಡರ ಮನಸ್ಸಿನಲ್ಲಿ ಆಂದೋಲನ ನಡೆಯುತ್ತಿತ್ತು ಅಧ್ಯಕ್ಷರು ಯಾರಾಗಬೇಕು ಆ ಪದವಿಗೆ ಉಮೇದುವಾರರಾಗಿದ್ದವರಲ್ಲಿ ಶ ಎಂಬೊಬ್ಬರು ಶ ಅಂತ ಒಬ್ಬರ ಹೆಸರು ಅವರು ಈ ಶಿದ್ವಾಂಸರು ಹಿಂದೆ ನಾಲ್ಕೈದು ವರ್ಷಗಳಿಂದ ಅದಕ್ಕಾಗಿ ಶ್ರಮ ಅಧ್ಯಕ್ಷರಾಗಬೇಕು ಅಂತ ಮೇಲೆ ಹೇಳಿದ ಕ್ಷರವರು ಶರವರ ಪಂಗಡಕ್ಕೆ ಸೇರಿದವರು ಮೇಲೆ ಹೇಳಿದಾಗ ಶರ್ ಅವರು ಶರ್ ಪಂಗಡಕ್ಕೆ ಸೇರಿದವರು ಹೀಗೆ ಶಾರ್ ತಮ್ಮ ಗುಂಪನ್ನು ಕಟ್ಟುತ್ತಿದ್ದರು ಈ ಗುಂಪು ಹಾಕೋದು ಇವತ್ತಿಗೇನಲ್ಲ ಅವತ್ತೇ ಆದಿದ್ದು ಗುಂಪು ಕಟ್ಟುತ್ತಿದ್ದರು ಈ ಗುಂಪುಗಾರಿಕೆ ವೆಂಕಟನಾರಾಯಣಪ್ಪನವರಿಗೂ ಶ್ರೀನಿವಾಸರಾಯಿರಿಗೂ ಇನ್ನೂ ಕೆಲವರಿಗೂ ಸರಿದೋರಲಿಲ್ಲ ಆದರೆ ಗುಂಪುಗಾರಿಕೆಯನ್ನು ತಡೆಯುವುದು ಹೇಗೆ ಉಮೇದುವಾರಿಕೆಯನ್ನು ತಳ್ಳಿ ಹಾಕುವುದು ಹೇಗೆ ಡೆಮಾಕ್ರೆಟಿಕ್ ಸೊಸೈಟಿ ಅಪ್ಪ ಎಲೆಕ್ಷನ್ ಬರಬೇಕು ಅವನು ಅವ್ನು ಬರದೇ ಇರೋ ಹಾಗೆ ಮಾಡೋದು ಹೇಗೆ ಅಂತ ಚಿಂತೆ ಪರಿಷತ್ತಿನ ನಿಯಮಾವಳಿ ನಿಯಮ ನಿಯಮಾವಳಿಯ ಪ್ರಕಾರ ಯಾವ ಮಾರ್ಗವೂ ತೋರಲಿಲ್ಲ ರೂಲ್ಸ್ ಪ್ರಕಾರ ಬರೋದಿಲ್ಲ ಅಂತ ಏತನ್ಮಧ್ಯೆ ಉಮೇದುವಾರಿಕೆ ಪತ್ರಗಳ ಬಗ್ಗೆ ಗೊತ್ತಾದ ದಿನ ಬಂತು ಆ ದಿನ ಬೆಳಗಿನಟ್ಟ ಪಾಲಿನಲ್ಲಿ ಬಂದ ಪತ್ರಗಳಲ್ಲಿ ಶರ್ ಇರಲಿಲ್ಲ ಆದ್ದರಿಂದ ಗಂಡಾಂತರ ತಪ್ಪಿ ಹೋಯ್ತು ಎಲ್ಲರ ಮನಸ್ಸು ಹಗುರವಾಯಿತು ಉಮೇದುವಾರಿಕೆಯೇ ಬಂದಿಲ್ಲ ಅಪ್ಲಿಕೇಶನ್ ಅವ್ರದು ಅವ್ನು ತಪ್ಪಿಸೋ ಚಿಂತೆನೇ ಇಲ್ಲ ಬಹುಶಃ ಅವರೇ ಬೇಡ ಅಂದ್ಕೊಂಡಿದ್ದಾರೆ ಸಂತೋಷ ಆಯಿತು ಇವರಿಗೆ ಚಿಂತೆ ಮುಗೀತು ಅಂತ ಆದರೆ ಆ ರಾತ್ರಿ ಯಾವಾಗಲೂ ಶರ್ ಪತ್ರ ಬಂದು ಪರಿಷತ್ತಿನ ಕಟ್ಟಡದ ಒಳಗೆ ಬಿದ್ದಿತ್ತು ಆಗ ಪರಿಷತ್ತು ಶಂಕರ್ಪುರದಲ್ಲಿ ಇತ್ತು ಆ ಕಾಲದಲ್ಲೆಲ್ಲ ವೆಂಕಟನಾರಾಯಣಪ್ಪನವರು ರಾತ್ರಿ ಒಂದು ಸಾರಿ ಪರಿಷತ್ತಿನ ಕಟ್ಟಡಕ್ಕೆ ಬಂದು ಹೋಗುವ ಪದ್ಧತಿ ಇತ್ತು ನೋಡಿ ಅಬ್ಸೆಷನ್ ಹೇಗಿರುತ್ತೆ ರಾತ್ರಿ ಬಂದು ಹೋಗ್ತಿದ್ದರು ಅವರು ಅದರಂತೆ ಅವರು ಬಂದಾಗ ಅಲ್ಲಿ ಒಂದು ಲಕೋಟೆ ಬಿದ್ದಿದ್ದುದು ಕಾಣಿಸಿತು ಅದರೊಳಗೆ ಶರ್ ಅವರ ಪತ್ರವಿತ್ತು ಹಗುರವಾಗಿದ್ದ ಮನಸ್ಸು ಮತ್ತೆ ಭಾರವಾಯಿತು ಪಾರಾಯ್ತಲ್ಲಪ್ಪ ಶ ಬಂದಿಲ್ಲ ಅಂದ್ಕೊಂಡಿದ್ದರು ಶ ಬಂದು ಕೂತ್ಕೊಂಡ ಈಗ ಅವರು ಆ ಹೊರೆಯನ್ನು ತಡೆಯಲಾರದೆ ಕೂಡಲೇ ಕರ್ಪೂರ ಶ್ರೀನಿವಾಸರಾಯರ ಮನೆಗೆ ಹೋಗಿ ತಮ್ಮ ಹೊಸ ಕಷ್ಟವನ್ನು ತೋಡಿಕೊಂಡರು ರಾಯರಿಗೂ ಯೋಚನೆ ಬಂದಿತು ಈಗ ಏನು ಉಪಾಯ ಮಾರನೆಯ ದಿನ ಏನಾಯಿತು ನೋಡಿ ತಮಾಷೆ ಆಗಿದೆ ದಿನ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ವೆಂಕಟನಾರಾಯಣಪ್ಪನವರು ಪರಿಷತ್ತಿನ ಕಟ್ಟಡದಲ್ಲಿದ್ದರು ನಂಗಪುರಂ ವೆಂಕಟೇಶಯ್ಯಂಗಾರ್ಯರು ನಾನೂ ಅಲ್ಲಿಗೆ ಬಂದಿದ್ದೆವು ನಾವು ಬಂದು ಐದು ನಿಮಿಷದೊಳಗಾಗಿ ರಾಯರ ಧ್ವನಿ ನಮಗೆ ಕೇಳಿಸಿತು ಕರ್ಪೂರ್ ಶ್ರೀನಿವಾಸ ರಾಯರ ಧ್ವನಿ ಕೇಳಿಸಿತು ಅವರು ಸುಮಾರು ಅರ್ಧ ಫಲ್ ದೂರದಿಂದ ವೆಂಕಟ ನಾರಾಯಣಪ್ಪ ವೆಂಕಟ ನಾರಾಯಣಪ್ಪ ಎಂದು ಕೂಗಿಕೊಂಡೇ ಬಂದರು ಅಲ್ಲಿಂದಾನೆ ಬೀದಿಯಿಂದಲೇ ಏನೂ ಯೋಚನೆ ಮಾಡಬೇಡ್ರಿ ನೀನ್ಯಾವು ಬಂತಲ್ಲ ಅದನ್ನ ಲೆಕ್ಕಕ್ಕೆ ತೊಗೊಳ್ಬೇಡ್ರಿ ನಾನು ಹಾಂ ಬರ್ಕೊಡ್ತೇನೆ ನನಗೆ ತಾನೇ ಜವಾಬ್ದಾರಿ ಎಂದರು ಶ್ರೀನಿವಾಸ ರಾಯರ್ ಉಪ ಪರಿಷತ್ತಿನ ಮತ್ತು ಸಮಸ್ತ ಅಧ್ಯಕ್ಷ ಕರ್ತವ್ಯ ನಿರ್ವಹಿಸಲು ಕ್ರಮವಾಗಿ ಅಧಿಕೃತರಾದವರು ಅವರ ಮಾತನ್ನು ಕೇಳಿ ವೆಂಕಟನಾರಾಯಣಪ್ಪನವ್ರಿಗೆ ಕೊಂಚ ತಬ್ಬಿಬ್ಬಾಯಿತು ಪತ್ರ ಬಂದಿದೆ ಉಮೇದುವಾರಿಕೆ ಬಂದಿದೆ ತೊಗೋಬೇಡ ಅಂದರೆ ಹೇಗೆ ನಾನೇ ಬರ್ಕೊಡ್ತೀನಿ ಅಂತಾರಲ್ಲ ಎಲ್ಲಿ ಆವೇಶನ ತಪ್ಪು ಮಾಡಿಬಿಡ್ತಾರೋ ಅಂತ ಚಿಂತೆ ಅವ್ರಿಗೆ ನಾನು ಏನೋ ಒಳ್ಳೆಯ ವಿವರಣೆ ಬಂದೀತು ಎಂದು ಕುತೂಹಲದಿಂದ ನೋಡುತ್ತಿದ್ದೆ ರಾಯರು ಹೇಳಿದರು ಶ್ರೀನಿವಾಸ ರಾಯರು ಏನು ಹೇಳಿದರು ಅಂತ ನೋಡಿ ಆಗಿದೆ ನೋಡಿರಿ ನಾನೊಂದು ಎರಡು ವರ್ಷಗಳಿಂದ ಸುಧಾ ಗ್ರಂಥದ ಮೇಲೆ ಟೀಕಾ ಬರೀಬೇಕೆಂದು ಸಿದ್ಧಪಡಿಸ್ಕೊಳ್ತಾ ಇದ್ದೇನೆ ಸುಧಾ ಗ್ರಂಥದ ನಾನು ಟೀಕೆ ಬರೀಬೇಕು ಅಂತ ಕೂತಿದ್ದೇನೆ ಅದರಲ್ಲಿ ಹೇಗೆಲ್ಲಿನ ತಾತ್ವಿಕಗಳನ್ನು ವಿದ್ ವಾದಗಳನ್ನು ಪ್ರಸ್ತಾವಿಸಬೇಕಾಗ್ತದೆ ಹೇಗೆಲ್ಲಿನ ತಾತ್ವಿಕನ ವಾದಗಳನ್ನು ಪ್ರಸ್ತಾವಿಸಬೇಕಾಗ್ತದೆ ಆದ್ದರಿಂದ ಸುಧಾ ಗ್ರಂಥವನ್ನು ಹೆಗೆಲ್ಲಿನ ಲೇಖನಗಳನ್ನು ತದೇಕ ವ್ಯಾಸಂಗ ಮಾಡಬೇಕು ಎಂದು ಅದಕ್ಕಾಗಿ ಒಂದು ಮನೆಯನ್ನು ಪ್ರತ್ಯೇಕವಾಗಿರಿಸಿಕೊಂಡಿದ್ದೇನೆ ಪೀಠಿಕೆ ನೋಡಿ ಎಲ್ಲಿದು ಹೋಗ್ತದೆ ಅದು ಕೂಗಿದ್ದೇನೋ ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಚಿಂತೆ ಮಾಡಬೇಡಿ ಅಂತ ಈಗ ಹೇಳ್ತಿರೋ ಸುಧಾ ಟೀಕೆ ಬರಿತಾ ಇದ್ದೀನಿ ಅದಕ್ಕೆ ಹೇಗೆ ಎಲ್ಲಿ ನಿಯಮಗಳು ಬೇಕಾಗ್ತದೆ ಎರಡೂ ಓದೋದಕ್ಕೆ ಒಂದು ಮನೆ ಮಾಡ್ಕೊಂಡು ಕೂತಿದ್ದೇನೆ ಅಂತ ಹೇಳ್ತಾರೆ ಸ್ನಾನಾನಂತರ ಸ್ವಾಮಿಗಳು ಕೊಟ್ಟ ಶೇಷವಸ್ತ್ರವನ್ನು ಹೊತ್ತು ಮನೆ ಬಾಗಿಲುಗಳನ್ನೆಲ್ಲ ಮುಚ್ಚಿ ನಡಮನೆಯಲ್ಲಿ ಏಕಾಂತವಾಗಿ ಕುಳಿತು ಧ್ಯಾನ ಮಾಡುವುದು ಆಲೋಚನೆ ಮಾಡುವುದು ಪದ್ಧತಿ ನೀವು ಕೇಳ್ತಾಯಿದ್ರೆ ಅವ್ರಿಗೇನೋ ಪಾಪ ಟೆನ್ಷನ್ ಆಗಿದೆ ಅಷ್ಟೇ ಒಂದು ಬಂದು ಕೂತ್ಕೊಂಡಿದೆ ಅಂತ ಇವರು ಸೊಲ್ಯೂಷನ್ ಸಿಕ್ತು ಅಂತಾರೆ ಸೊಲ್ಯೂಷನ್ ಹೇಳಬೇಕಾದ್ರೆ ದೂರ ಬಂದಿದ್ದಾರೆ ನೋಡಿ ಇವರು ತಮ್ಮದು ಟೀಕೆ ಬರೆಯೋದು ಹೇಗೆಲ್ಲ ವಿದ್ವಾನ್ ತತ್ವಗಳನ್ನು ಸೇರಿಸೋದು ಬೇರೆ ಮನೆ ಮಾಡ್ಕೊಂಡಿದ್ದು ಬಾಗಿಲು ಹಾಕಿ ಧ್ಯಾನ ಮಾಡಿ ಕೂತ್ಕೊಂಡಿದ್ದು ಸ್ವಾಮಿಗಳು ಕೊಟ್ಟಂಥ ಶೇಷವಸ್ತ್ರ ಹೊತ್ಕೊಂಡಿದ್ದು ಎಲ್ಲ ಹೇಳ್ತಾರೆ ಹೇಳ್ಬಿಟ್ಟು ಮುಂದಿನ ಮಾತು ತಮಾಷೆ ಈ ಹೊತ್ತು ಬೆಳಿಗ್ಗೆ ಪಾರಾಯಣ ಕಾಲದಲ್ಲಿ ಯಾವಾಗ ಬಂದದ್ದು ನೋಡಿ ಐಡಿಯಾ ಇದು ಈ ಹೊತ್ತು ಬೆಳಿಗ್ಗೆ ಪಾರಾಯಣ ಕಾಲದಲ್ಲಿ ಎಲ್ಲ ಈ ತಾಯಿ ಗಂಡನ್ನು ಹೇಗೆ ತಪ್ಪಿಸೋದು ಎಂದು ಯೋಚನೆ ಮಾಡುತ್ತಿದ್ದೆ ಆಗ ನೋಡ್ರಿ ಹೊಳೀತು ಹದಿನೈದನೇ ತಾರೀಕು ಸೋಮವಾರ ಅಂದರೆ ಅಂದು ಸೂರ್ಯಾಸ್ತದವರೆಗೆ ಅಂತ ಅರ್ಥ ಸೂರ್ಯಾಸ್ತದ ನಂತರ ಬಂದದ್ದು ಆ ದಿನಕ್ಕೆ ಸೇರತಕ್ಕದ್ದಲ್ಲ ಆದ್ದರಿಂದ ಶಪತ್ರಿಕೆ ಸಕಾಲದಲ್ಲಿ ಬರಲಿಲ್ಲ ವಜಾ ಮಾಡಿ ಎಂದರು ಆದರೆ ಡಿ ವಿ ಜಿ ಆಗಿದೆ ಮುಂದೆ ಹೀಗೆ ಪರಿಷತ್ತಿಗೆ ಬಂದು ಅಪಾಯ ತಪ್ಪಿತು ಪರಿಷತ್ತಿನ ನಿಯಮಾವಳಿಯನ್ನು ಭಂಗ ಪಾಲಿಸಿದ್ದಾಯಿತು ಆದರೆ ಧ್ಯಾನ ಸಮಾಧಿಯಲ್ಲಿ ಎಂಥ ಯೋಚನೆ ಅಂತ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡು ಆ ಯೋಚನೆ ಬಂದದ್ದು ಪರಿಷತ್ತಿನಂದು ಆ ಹೇಗಲ್ಲೋ ಅಲ್ಲೇ ಕೂತ್ಕೊಂಡ ಸೋದಾನೋ ಅಲ್ಲೇ ಕೂತ್ಕೊಳ್ತು ಆಮೇಲೆ ಅವ್ರು ಬರೀತಾರೆ ಎಷ್ಟು ಮುಖಗಳನ್ನು ಪರಿಚಯ ಮಾಡೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಮುಖಗಳನ್ನು ಪರಿಚಯ ಮಾಡ್ತಾರೆ ಕರ್ಪೂರ ಶ್ರೀನಿವಾಸರಾಯರು ಚೆನ್ನಾಗಿ ವಾಗ್ಮಿಗಳು ಒಳ್ಳೆಯ ವಾಗ್ಮಿಗಳು ಚೆನ್ನಾಗಿ ಮಾತಾಡ್ತಾರೆ ಅಂತ ಅದನ್ನು ಪರಿಚಯ ಮಾಡೋ ರೀತಿ ಹೇಗಿದೆ ನೋಡಿ ಕರ್ಪೂರ ಶ್ರೀನಿವಾಸರಾಯರು ವಿಶ್ವವಿದ್ಯಾನಿಲಯದ ಸೆನೆಟ್ ಸಭೆಯಲ್ಲಿ ಭಾಷಣ ಮಾಡಲು ಆರಂಭಿಸುವರು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಶುರು मिस्टर व्हाईस चांसलर व्हाट आई हैव टू से इज इन दुपक्रमीसी वन दोनड वाक्यळाद मेले कन्नडके तिरगुववर हगल्ला स्वामी नान हेळोद एननतरे देवुरु इल्ली केळवण मागबेको इदु वन दोनड मिनिट्स बाद मेले मत्ते इंग्लिश गी मध्ये मध्ये मिस्टर व्हाईस चांसलर एंबुदनु बिट्टो मिस्टर नंजुंडayya एंदे सम्बोधिसवर हीगे इंग्लिश निनदा कन्नडके कन्नड निनदा इंग्लिश गी तिरगुव अदल्लदे इंग्लिश मातुगलंना कन्नडदंतयू ಕನ್ನಡದ ಮಾತುಗಳನ್ನು ಇಂಗ್ಲೀಷ್ನಂತೆ ಉಚ್ಚರಿಸುವವರು ವಾಟ್ ಐ ಸಬ್ಮಿಟ್ಟು ದೇರ್ ಫೋರು ಹೀಗೆ ಇದು ಸಂಪೂರ್ಣ ಸ್ವಿತಾಸ್ಮಿಸ್ಮರಣೆ ಅಂತ ಎಷ್ಟು ತನ್ಮಯರಾದಾಗ ಅದು ವಿಸ್ಮರಣೆ ಆಗಿಬಿಡ್ತಿತ್ತು ಅವ್ರಿಗೆ ಕನ್ನಡನೋ ಇಂಗ್ಲೀಷ್ ಯಾವುದೋ ಒಂದು ಆ ಮಾತಿನ ಭರದಲ್ಲಿ ಇದೊಂದು ಸಾಮಾನ್ಯವಾಗಿ ಆಗೋದುಂಟು ಯಾವ್ದು ಭಾವನಾತ್ಮಕವಾಗಿರ್ತಾರೋ ಮಾತಾಡಬೇಕಾದ್ರೆ ಹೀಗಾಗೋದು ಸಾಮಾನ್ಯವಾಗಿ ಆಗ್ತದೆ ಕಾರಣ ಇಷ್ಟೇ ಭಾವನೆಗಳು ಒಂದಾದ ನುಗ್ಗಿ ಬಂದಾಗ ಅದು ಹೇಳ್ತಾರೆ ಟ್ರಾಫಿಕ್ ಜ್ಯಾಮ್ ಆಗ್ತದೆ ಅಂತ ಮಾತಾಡೋದು ಬಾಯಿ ಒಂದೇ ಅಲ್ಲಿ ಪದಗಳು ಆಗಿ ಹೊರಗೆ ಬರಬೇಕಲ್ಲ ಅದು ಬರೋರು ನಾಲ್ಕು ಪದ ನಿಂತ್ಕೊಂಡಿದ್ದು ಹಿಂದೆ ಒತ್ತುತ್ತಾ ಇದೆ ಅದು ಬಂದಾಗ ಯಾವ್ಯಾವುದು ಅದಕ್ಕೆ ಹೇಳ್ತಾರೆ ಇಮೋಷ್ನಲ್ ಪೀಪಲ್ ಆಲ್ವೇಸ್ ಹ್ಯಾವ್ ಡಿಫಿಕಲ್ಟಿ ಇನ್ ಎಕ್ಸ್ಪ್ರೆಸ್ಸಿಂಗ್ ಅಂತ ಒಂದು ಮಾತನ್ನು ಹೇಳ್ತಾರೆ ಬಹುದೊಡ್ಡ ವಾಚಾಳಿ ಆದವರು ಬರವಣಿಗೆಯಲ್ಲಿ ಕಮ್ಮಿ ಆಗ್ತಾರೆ ಅಂತ ಅಪರೂಪ ಇದೆ ಕೆಲವೊಂದು ಅಪ ಅಪವಾದಗಳು ಕೆಲವೊಂದು ಇದೆ ಅದಕ್ಕೆ ಬಿಡಿ ಆದರೆ ಸಾಮಾನ್ಯವಾಗಿ ಮಾತನಾಡುವರು ಬರೆಯೋದು ಕಮ್ಮಿ ಬರೆಯೋರು ಮಾತು ಕಮ್ಮಿ ಯಾಕಂದರೆ ಮಾತು ಬರದೇ ಹೋದಾಗ ಭಾವನೆಗಳ ಖುದ್ದಾಗೊಂದು ಹೊರಗೆ ಬರಕೊಂದು ಆಗಿ ಬೇಕಲ್ಲ ಅದು ಬರಹದ ಮೂಲಕ ಬರ್ತದೆ ಅಂತ ಕರ್ಪೂರ ಶ್ರೀನಿವಾಸರಾಯರು ಮಾತಿಗೆ ಜೋರಾಗಿ ಬರೋರು ಇನ್ನೊಂದು ಅವರು ಜೋರು ಬೇರೆ ಕಡೆ ಇದೆ ಅದನ್ನು ಡಿ ವಿ ಜಿ ಭಾಳ ಚೆನ್ನಾಗಿ ಹೇಳ್ತಾರೆ ಇನ್ನೊಂದು ವಿಷಯ ಭಾಳ ಜೋರಾಗಿರುವಂಥದ್ದು ಕರ್ಪೂರ ಶ್ರೀನಿವಾಸ ರಾಯರ ಮನೆಗೆ ನಾವಿಬ್ಬರು ಮೂವರು ಮಿತ್ರರು ಸಂಜೆಗೆ ಹೋಗುತ್ತಿದ್ದೆವು ಸಂಜೆ ಯಾಕೆ ಹೋಗ್ತಿದ್ದೆವು ಅವ್ರ ಮನೆಗೆ ಅಂತ ಒಂದು ಕಾರಣ ಇದೆ ಕಾರಣ ಈಗಲೇ ಸ್ಪಷ್ಟಪಡುತ್ತದೆ ರಾಯರು ಫಲಹಾರಕ್ಕೆ ಕೊಡುತ್ತಿದ್ದರು ಸಾಯಂಕಾಲ ಅವ್ರ ಮನೆಗೆ ಹೋಗೋದಂದ್ರೆ ಫಲಹಾರ ಟೈಮಿಗೆ ಹೋಗೋದು ಅವ್ರ ಫಲಹಾರ ಎಷ್ಟು ಮಿತವಾಗಿತ್ತು ಅಂತ ಹೇಳ್ತಾರೆ ಎಷ್ಟು ಮಿತವಾಗಿತ್ತು ಫಲಹಾರ ಹದಿನೈದು ಇಪ್ಪತ್ತು ಚಪಾತಿಗಳು ಅಥವಾ ಪೂರಿ ಹದಿನೈದು ಇಪ್ಪತ್ತು ಚಪಾತಿಗಳು ಅಥವಾ ಪೂರಿ ಅದರ ಜೊತೆಗೆ ಎರಡು ದಿನಿಸುಗಳು ಒಂದು ಕೊಬ್ಬರಿ ಚಟ್ನಿ ಇನ್ನೊಂದು ಸೀಕರಣೆ ಬಟ್ಲೆ ಅಂತದ್ದು ನೋಡಿ ಒಂದು ಅಡಿ ವ್ಯಾಸವುಳ್ಳ ಬೆಳ್ಳಿನ ಬಟ್ ಬೆಳ್ಳಿಯ ಬಟ್ಟಲಿನ ತುಂಬ ಸ್ವೀಕರಣೆ ಒಂದು ಅಡಿ ವ್ಯಾಸವುಳ್ಳ ಬೆಳ್ಳಿಯ ಬಟ್ಟೆಲ್ಲ ತುಂಬ ಸೀಕರಣೆ ಮಾವಿನ ಹಣ್ಣು ಹಲಸಿನ ಹಣ್ಣುಗಳು ಇಲ್ಲದ್ದ ಕಾಲದಲ್ಲಿ ರಸಬಾಳೆ ಹಣ್ಣಿನ ಸೀಕರಣೆ ಆನಂತರ ಒಂದು ಲೋಟ ಹಾಲು ಇಷ್ಟೋರು ಫಲಹಾರ ಸಾಯಂಕಾಲ ಫಲ ಮತ್ತು ಆಹಾರ ಎರಡು ಆಯ್ತಲ್ಲ ನಾವು ಹೋಗಿ ಕುಳಿತೊಡನೆ ಅವರ ಅಡಿಗೆ ನಮಗೆ ಎರಡೆರಡು ಚಪಾತಿ ಅಥವಾ ಪೂರಿ ಅದಕ್ಕೆ ತಕ್ಕಷ್ಟು ಚಟ್ನಿ ಸ್ವೀಕರಣೆ ತಂದು ಕೊಡುವನು ನಾವು ಅದರಲ್ಲಿ ಅರ್ಧ ತಿಂದು ಹೊಟ್ಟೆ ಭಾರವಾಯಿತು ಎನ್ನುತ್ತಿದ್ದೆವು ಹಾಗೆ ನೋಡಿದರೆ ಡಿ ವಿ ತಿಂಡಿಪೋತ ಸಂಘದಲ್ಲಿದ್ದವರು ಅವರೆಲ್ಲನೂ ಅವರಿಗೆ ಸಾಕು ಅನ್ನಿಸ್ತಿತ್ತಂತೆ ಅರ್ಧ ಆಗಿ ಆದರೆ ಅವರು ಇದನ್ನು ನಾಲ್ಕು ಪಟ್ಟು ತಗೊಂಡು ಫಲಹಾರ ಮುಗಿಸ್ದೆ ಅಂತ ಹೇಳ್ತಾಯಿದ್ರು ಅದು ಒಂದು ಜೀವನದೊಂದು ಸೌಭಾಗ್ಯ ಎಷ್ಟೋ ಜನ ಹೇಳ್ತಾರೆ ಈ ಭೋಜನ ಭಾಗ್ಯ ಒಂದು ಅಪರೂಪ ಅಂತ ಪುತ್ರಭಾಗ್ಯ ದೈವ ಭಾಗ್ಯ ಸಂಪತ್ ಭಾಗ್ಯ ಜೊತೆಗೆ ಈ ಭೋಜನ ಭಾಗ್ಯನೂ ಹೇಳ್ತಾರೆ ಕೆಲವರಿಗೆ ಊಟದ ರುಚಿನೇ ಇರಲ್ಲ ಗೊತ್ತೂ ಪಾಪ ಅವಕ್ಕೆ ಹೇಗೋ ತಿಂದು ಹೋಗ್ಬಿಡೋದು ಅಂದರೆ ಅದು ಒಂದು ಭಾಗ್ಯ ಅದನ್ನು ಸಂತೋಷ ಪಡ್ಕೊಂಡು ತಿನ್ನೋದಿದೆಯಲ್ಲ ಮೆಚ್ಕೊಂಡು ತಿನ್ನೋದಿದೆಯಲ್ಲ ಭಾಗ್ಯ ಅದು ಅದು ಡಿ ವಿ ಜಿಗಿತ್ತು ಮತ್ತು ಅವ್ರಿಗಿಂತ ಚೆನ್ನಾಗಿ ಕರ್ಪೂರ್ ಶ್ರೀನಿವಾಸರಾಯಿಗಿತ್ತು ಅಂತ ಗೊತ್ತಾಗತ್ತೆ ಮುಂದಿನ ಪಾತ್ರ ಮಾತ್ರ ನಿಜವಾಗಲೂ ಅದ್ಭುತವಾದಂಥ ಪಾತ್ರ ನಾವು ಗಮನಿಸಬೇಕಾದದ್ದು ಈ ಈ ವ್ಯಕ್ತಿಯ ಜೀವನ ಚರಿತ್ರೆ ಬಗ್ಗೆ ಜೀವನ ಚರಿತ್ರೆ ವ್ಯಕ್ತಿ ಚಿತ್ರದ ಬಗ್ಗೆ ಡಿ ಎಷ್ಟು ಆಳವಾಗಿ ಬರೆದಿದ್ದಾರೆ ಅಂದರೆ ಬಹುಶಃ ಇವರಿಗೋಸ್ಕರ ಬರೆದಷ್ಟು ಬರೆದಷ್ಟು ವಿಶಾಲವಾಗಿ ಇನ್ಯಾರಿಗೂ ಬರೆದಿಲ್ಲ ಅನಿಸುತ್ತೆ ಈ ಪುಸ್ತಕದಲ್ಲಿ ಸುಮಾರು ಐವತ್ತೈದು ಪ್ರಿಂಟೆಡ್ ಪೇಜಸ್ ಇದೆ ಒಬ್ಬರ ಬಗ್ಗೆ ಬೆಳ್ಳಾವಿ ವೆಂಕಟನಾರಾಯಣಪ್ಪನವ್ರ ಬಗ್ಗೆ ಐವತ್ತೈದು ಪುಟ ಬರೆದಿದ್ದಾರೆ ಯಾರ ಬಗ್ಗೆನೂ ಅಷ್ಟು ಬರೆದಿಲ್ಲ ಎರಡು ಪುಟ ಒಂದು ಪುಟ ಮೂರು ಪುಟ ನಾಲ್ಕು ಪುಟ ಹೆಂಗೆ ಬರೆದ್ರೆ ಇವ್ರ ಬಗ್ಗೆ ಐವತ್ತೈದು ಪುಟ ಬರೆದಿದ್ದಾರೆ ನಾನು ಎಷ್ಟು ಮೂರು ಸಲ ಸಲ ತಿರ್ಗಿ ಹಾಕಿದ್ದೆ ಯಾಕೆ ಎಷ್ಟು ಬರೆದಿದ್ದಾರೆ ಇದ್ರ ಬಗ್ಗೆ ಅಂತ ಕಾರಣ ಇಷ್ಟೇ ಈ ವ್ಯಕ್ತಿ ಬೆಳ್ಳಾವಿ ವೆಂಕಟನಾರಾಯಣಪ್ಪನವರ ಮುಖಕ್ಕೆ ಎಷ್ಟು ಆಯಾಮಗಳು ಅಂತಂದರೆ ಆ ಆಯಾಮ್ಗಳನ್ನು ಪರಿಚಯ ಮಾಡ್ಬೇಕಾದ್ರೆ ಅಷ್ಟು ಹೇಳೇಬೇಕಾಗತ್ತೆ ತಾವು ಗಮನಿಸ್ತಾ ಹೋಗಬೇಕು ಎಷ್ಟು ವೈಚಿತ್ರ್ಯ ಅಷ್ಟು ಅದ್ಭುತ ಇದೆ ಅದರೊಳಗೆ ಜ್ಞಾನ ಇದೆ ಸಂಪತ್ತಿದೆ ಅದರೊಳಗೆ ಇನ್ನೋಸೆನ್ಸ್ ಇದೆ ಎಕ್ಸ್ಪರಿಮೆಂಟೇಷನ್ ಇದೆ ಟ್ರೈ ಮಾಡಬೇಕು ಅನ್ನೋಂಥದ್ದು ಭಯ ಇದೆ ದ್ವಂದ್ವ ಇದೆ ಮಡಿ ಇದೆ ಕೋಲಾಹಲ ಎಲ್ಲ ಇದೆ ಇದರೊಳಗೆ ಆಗೊಂದು ಚೋರ್ಚೂರು ಪರಿಚಯ ಮಾಡಬೇಡವಾ ಅದಕ್ಕೆ ಅಷ್ಟು ವಿಸ್ತಾರವಾಗಿ ಬರ್ಕೊಂಡು ಹೋಗಿದ್ದಾರೆ ಡಿ ವಿ ಸ್ವಲ್ಪ ವಿಶೇಷ ಅಟೆನ್ಷನ್ ಕೊಟ್ಟು ಗಮನಿಸೋಣ ಅಂತ ವೆಂಕಟನಾರಾಯಣಪ್ಪನವ್ರ ಲಕ್ಷಣ ಹೇಗಿತ್ತು ಅಂತ ವ್ಯಕ್ತಿ ಲಕ್ಷಣ ಅಂತ ಬರೀತಾರೆ ಇದು ಕಣ್ಮುಂದ್ ಕಟ್ಟು ಹಾಗಿದೆ ನಾವು ಕಲ್ಪಿಸ್ಕೋಬೋದು ಕಣ್ಮುಂದೆ ವೆಂಕಟನಾರಾಯಣಪ್ಪನವರು ಹೇಗಿದ್ದರು ಅಂತ ವೆಂಕಟನಾರಾಯಣಪ್ಪನವರ ರೂಪಲಕ್ಷಣಗಳು ಗಮನಕ್ಕೆ ಬರತಕ್ಕವು ಆಳು ಎತ್ತರ ದಪ್ಪವಲ್ಲ ತೆಳುವೆಂದೇ ಹೇಳಬೇಕು ಮೈ ಸುಮಾರು ಬಿಳುಪು ದೇಹದ ಯಾವ ಭಾಗದಲ್ಲಿಯೂ ಸುಮಾರಿತನದ ಸೂಚನೆಯಾಗಲಿ ಅಜಾಗೃತಿಯ ಸೂಚನೆಯಾಗಲಿ ಇರಲಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಈಗೆಲ್ಲ ಮಾತಾಡ್ತೀವಿ ಡಿಪಾಸಿಷನ್ ಆಫ್ ಫ್ಯಾಟ್ ಅಟ್ ಅನ್ಡಿಸೈರಬಲ್ ಪ್ಲೇಸಸ್ ಅಂತ ಬೋಜಿ ಭರ್ತದಲ್ಲಿ ಇರಲಿ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ದೇಹದ ಯಾವ ಭಾಗದಲ್ಲಿಯೂ ಸೋಮಾರಿತನದ ಸೂಚನೆಯಾಗಲಿ ಅಜಾಗರೋಚಕತೆಯ ಸೂಚನೆಯಾಗಲಿ ಇರಲಿಲ್ಲ ಕೈ ಕಾಲು ಬೆನ್ನು ಕತ್ತುಗಳು ದೃಢವಾಗಿ ನೇರವಾಗಿ ನಿಂತಿರುತ್ತಿದ್ದವು ಯಾವುದಾದರೂ ಕೆಲಸಕ್ಕೆ ಸಿದ್ಧವಾಗಿ ಇದು ವ್ಯಕ್ತಿ ದೇಹ ಮುಖ ಪ್ರಸನ್ನವಾಗಿರುತ್ತಿತ್ತು ತಲೆಯ ಮೇಲೆ ರುಮಾಲು ಪೂರ್ವಕಾಲದ ಕಟ್ಟು ಸರಿಗೆ ಅಲ್ಲಲ್ಲಿ ಕೊಂಚ ಕಾಣುವುದು ಶುಭ್ರವಾದ ಬಿಳಿಯ ಕೋಟು ಸಣ್ಣ ಸರಿಗೆ ಹೆಂಚಿನ ಚೆನ್ನಾಗಿ ಮಡಿಸಿ ಇಸ್ತ್ರಿ ಮಾಡಿದ ಉತ್ತರಿಯ ಉಡುತ್ತಿದ್ದುದು ಶುಭ್ರವಾದ ಧೋತ್ರ ಪಂಚಗಚ್ಚಿ ಹಾಕಿದ್ದು ಒಂದು ವೇಳೆ ಕೈಯಲ್ಲಿ ಬೆತ್ತವಿರುತ್ತಿದ್ದುದು ಉಂಟು ಆದರೆ ಅದು ಊರು ಗೋಲಲ್ಲ ಒಂದು ಪಾತ್ರ ಬರಿಬೇಕಾದರೆ ಜೀವ ತುಂಬೋಕ್ಕೆ ಸಾಧ್ಯ ಇದೆ ನೋಡಿ ಅವ್ರ ಮುಖ ಹೇಗಿತ್ತು ಅವ್ರ ಡ್ರೆಸ್ ಹೇಗಿತ್ತು ಹೇಳ್ತಾ ಕೈಯಲ್ಲೊಂದು ಬೆತ್ತ ಇರ್ತಿತ್ತು ಯಾವಾಗಾದರೂ ಆದರೆ ಅದು ಊರು ಗೋಲಿಗಲ್ಲ ಸುಮ್ಮನೆ ಅಲಂಕಾರಕ್ಕೆ ಇರುವಂಥದ್ದು ಕೈಗೆ ಅದಕ್ಕೆ ಹೇಳ್ತಾರೆ ಅದು ಊರು ಗೋಲಲ್ಲ ಆಯ್ದವೂ ಅಲ್ಲ ಅದೊಂದು ಸಣ್ಣ ಅಲಂಕಾರ ಆದರೆ ಮುಖ್ಯವಾಗಿ ಹೇಳಬೇಕಾದ ಲಕ್ಷಣ ಅವರ ಗಡಿಯಾರದ ಸರಪಳಿಯ ಪದಕ ಅಲ್ಲಿ ಗಡಿಯಾರ ಇಟ್ಕೊಳ್ಳೋದು ಇತ್ತಲ್ಲ ಅವಾಗ ಗಡಿಯಾರವನ್ನು ಎಡಗೈ ಮೇಲ್ಜೇವಿನಲ್ಲಿಟ್ಟು ಅದರ ಸರಪಳಿಗೆ ಇನ್ನೊಂದು ಕೊನೆಯನ್ನು ಕೋಟಿನ ಗುಂಡಿಯಲ್ಲಿ ಸಿಕ್ಕಿಸಿಕೊಂಡಿರುವರು ಅದು ಹಾಗೆ ಇರ್ತಿತ್ತು ಸರಪಳಿ ಹಾಕಿಟ್ಕೊಳ್ಳೋದು ಆ ಸರಪಳಿ ಬೆಳ್ಳಿಯ ಉಡುಗಾರಿನ ಮಾದರಿಯದು ಪೂರ್ವಕಾಲದ ತರಹ ದಪ್ಪ ಬೆಳ್ಳಿದು ಗುಂಡಿಗೆ ಅದರ ಕೊನೆಯನ್ನು ಸೇರಿಸುವ ಕೊಂಡಿಯಿಂದ ಒಂದು ಪದಕವು ನೇಪಾಳ ಹಿಡುತ್ತಿತ್ತು ಅದು ಮೇಜಾ ಅದು ಯಾರೂ ನೋಡಿಲ್ಲ ಅದನ್ನ ಥರದ್ದು ವಾಚ್ ಸರಿಯಪ್ಪ ವಾಚಿನ ಜೊತೆಗೆ ಒಂದು ಸರ ಅದಿಲ್ಲ ಗುಂಡಿಗೆ ಸಿಗ್ಸ್ಕೊಂಡಿದ್ದರು ಕೋಟಿಗೆ ಅದಕ್ಕೆ ಒಂದು ಪದಕ ತೂಕ ಹಾಕ್ಕೊಂಡಿದ್ರು ಅಂತ ಆ ಪದಕ ಹೇಗಿತ್ತು ಅಂತ ಚಿತ್ರನ ತೆಗೆದಿದ್ದಾರೆ ಪುಸ್ತಕದಲ್ಲಿ ಡಿವಿಷನ್ ಚಿತ್ರಾನ್ನ ಬಿಡಿಸಿದ್ದಾರೆ ಅದನ್ನು ಆ ಪದಕ ಹೇಗಿತ್ತು ಅಂದರೆ ಎರಡೂವರೆ ಮೂರು ಅಂಗಲ ಅಗಲ ಮೂರುವರೆ ನಾಲ್ಕು ಅಂಗಲ ಉದ್ದು ಇದ್ದು ಒಂದು ತಗಡಿನ ಹಲಗೆ ಸುಮಾರು ಇದು ಅರ್ಧ ಇರುವಷ್ಟು ಒಂದು ಹಲಗೆ ಎಷ್ಟು ಚೆನ್ನಾಗಿರ್ತೀವಿ ಉಂಡಿ ಕೊಳೆ ನೆ ತಡ್ಕೊಂಡಿದ್ದರೆ ಅದು ಇದು ಹಾಕ್ಕೊಂಡಿದ್ದಾರೆ ಈ ಪದಕ ಆ ಪದಕ ಹೇಗಿತ್ತು ಅಂತ ಅದು ವರ್ಣನೆ ಮಾಡ್ತಾರೆ ಎರಡೂವರೆ ಮೂರು ಅಂಗಲ ಅಗಲ ಮೂರು ನಾಲ್ಕು ಅಗಲ ಉಂಗಲ ಉದ್ದ ಇರುವಂಥದ್ದು ಅದರ ಮೇಲ್ಭಾಗದಲ್ಲಿ ಕ್ಲಿಪ್ಪು ಕ್ಲಿಪ್ ಹಿಡಿಕೆ ಈ ತುಂಡುಗಳ ಮೇಲೆ ಆ ಹಿಡಿಕೆಯಿಂದ ಕ್ಲಿಪ್ಪಿಗೆ ಹಾಕಿದ್ರಲ್ಲ ಆ ಕ್ಲಿಪ್ಪಿನಿಂದ ಒಂದು ಹತ್ತು ಹದಿನೈದು ತೆಳ್ಳೆಯ ಕಾಗದದ ತುಂಡುಗಳು ಪ್ಲೇಟು ಅದ ಮೇಲೆ ಹದಿನೈದು ಕಾಗದ ಅದರ ಮೇಲೆ ಮುಚ್ಚೋ ಹಾಗೆ ಈ ತುಂಡುಗಳ ಮೇಲೆ ಇನ್ನೊಂದು ಸಣ್ಣ ತಗಡೇ ಮುಚ್ಚೋಣ ನನ್ನ ಕನ ಬರ್ತಿತ್ತು ಓದಿದಾಗಂದರೆ ನಾ ಈಗ ಕಂಡಕ್ಟರ್ ಈ ಕಡೆ ಈ ಥರದಿಲ್ಲ ಕಂಡಕ್ಟ್ರದ್ದೊಂದು ಬ್ಯಾಗ್ ಇರ್ತಿತ್ತು ತಗಡಿನ ಪ್ಲೇಟು ಅದನ್ನ ಟಿಕೆಟಲ್ಲಿ ಹಾಕೋದಾದ್ಮೇಲೆ ಮುಚ್ಚಳ ಒಂದು ಅದೇ ಸಣ್ಣ ಪ್ರಮಾಣದಲ್ಲಿ ಕಲ್ಪನೆ ಮಾಡ್ಕೋಬಹುದು ನಾವು ಒಂದು ತಗಡಿನ ಪ್ಲೇಟು ಆದಮೇಲೆ ಕಾಗದ ಕ್ಲಿಪ್ಪು ಮೇಲೆ ಮತ್ತೊಂದು ಮುಚ್ಚಳ ಈ ಥರ ಯಾವಾಗಲೂ ಇರುವುದಂತೆ ಬರ್ದಿದ್ದಾರೆ ಅದಕ್ಕೆ ಇದರ ಜೊತೆಗೆ ಒಂದು ಸ್ಕ್ರೂ ಪೆನ್ಸಿಲ್ ಬರ್ಕೊಳ್ಳೋದಕ್ಕೆ ಈ ಸಣ್ಣ ಕಾಗದದ ಹಲಗೆ ಪುಸ್ತಕವು ಪೆನ್ಸಿಲ್ ಕಡ್ಡಿಯು ಅವರ ಮೈಮೇಲೆ ಕಾಲವೇ ಇಲ್ಲ ಯಾವಾಗಲೂ ಇರೋದು ಪದಕ ಯಾವಾಗ ಯಾರು ಏನು ಮುಖ್ಯ ವಿಷಯ ಹೇಳಿದರೂ ತಮಗೆ ಯಾವುದು ಜ್ಞಾಪಕಕ್ಕೆ ಬಂದರೂ ತಾವು ಯಾವ ಎಂಗೇಜ್ಮೆಂಟ್ ಮಾಡಿಕೊಂಡ್ರೂ ಒಡನೆಯೇ ಅದನ್ನು ಹಲಗೆ ಪುಸ್ತಕದಲ್ಲಿ ಗುರುತು ಮಾಡುವರು ತಕ್ಷಣ ತೊಗೊಂಡು ಬರ್ಕೊಳ್ಳೋದು ಅದ್ರ ಮೇಲೆ ಅಲ್ಲಿ ಗುರುತು ಆಯಿತೆಂದರೆ ಚಿತ್ರಗುಪ್ತನ ಲೆಕ್ಕದಲ್ಲಿ ಬರೆದಂತೆಯೇ ಮರಿಹಂಗೆ ಇಲ್ಲ ಅದನ್ನು ಇದರಿಂದಲೇ ನಮಗೆಲ್ಲ ಕಾಟ ಡಿ ವಿಜಯತ ನಮಗೆಲ್ಲ ಕಾಟ ಅದರಿಂದಾನೆ ಬರ್ಕೊಂಡಿದಾರಲ್ಲ ಅವರೆಲ್ಲ ಕರೆಕ್ಟಾಗಿ ಅವ್ರು ಹೇಳ್ತಾರೆ ಮದುವೆ ಬೆಳಗ್ಗೆ ಏಳರಿಂದ ಏಳುವರೆ ಒಳಗೆ ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ಎಂದು ಲಗ್ನ ಪತ್ರಿಕೆಯಲ್ಲಿ ಇದ್ದರೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ವೆಂಕಟನಾರಾಯಣಪ್ಪನವರು ಹಾಜರು ಆರು ಐವತ್ತಂಟಕ್ಕೆ ಮುಂಚೆ ಇಲ್ಲ ಏಳು ಗಂಟೆ ಒಂದು ನಿಮಿಷವಾದ ಮೇಲೂ ಇಲ್ಲ ಹೀಗೆ ಕಟ್ಟುನಿಟ್ಟು ಅದು ನಮ್ಮಂಥವ್ರಿಗೆ ಹಿಂಸೆ ನೋಡಿ ಅದು ನಮ್ಮಂಥವ್ರಿಗೆ ಹಿಂಸೆ ಎಷ್ಟು ವಿಷದವಾಗಿ ಒಂದು ವ್ಯಕ್ತಿಯನ್ನು ವರ್ಣನೆ ಮಾಡಬಹುದಲ್ಲ ಬರೀ ಒಂದು ಪದಕದ ವರ್ಣನೆ ಎಷ್ಟು ಕ್ಲುಪ್ತವಾಗಿದ್ದರು ಅದು ನೋಡಿಕೊಂಡಾಗ ಸಮಯ ಸ್ಪ ಎಷ್ಟು ಸಮಯಕ್ಕೆ ಅವರು ಮಹತ್ವ ಕೊಡ್ತಾ ಇದ್ದರು ಅಂತ ಅವರು ಅಧ್ಯಾಪಕ ವೃತ್ತಿ ಮಾಡಿದರು ಶುರು ಮಾಡಿದ್ದರು ಅಧ್ಯಾಪಕ ವೃತ್ತಿ ವೆಂಕಟನಾರಾಯಣಪ್ಪನವರು ವಿದ್ಯಾನಿಷ್ಠೆಯನ್ನು ನೀತಿ ನಿಷ್ಠೆಯನ್ನು ಮೆಚ್ಚಿಕೊಂಡಿದ್ದ ಕುಕ್ ಸಾಹೇಬರು ಪ್ರಿನ್ಸಿಪಲ್ರು ಕುಕ್ ಸಾಹೇಬರು ಅವರು ಬಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕೂಡಲೇ ಅವರು ತಮ್ಮ ಕಾಲೇಜಿನಲ್ಲಿ ಉಪಾಧ್ಯಾಯರನ್ನಾಗಿ ನೇಮಿಸಿಕೊಂಡ್ರು ಮೆಕ್ಸ್ಟ್ ಆದ ಫಸ್ಟ್ ವೆಂಕಟನಾರಾಯಣಪ್ಪನವರು ಕಾಲೇಜಲ್ಲಿ ವೆಂಕಟನಾರಾಯಣಪ್ಪನವರ ಶಿಷ್ಯರಲ್ಲಿ ಮುಂದೆ ಅವರು ಉತ್ತರೋತ್ತರ ಫಾರೆಸ್ಟ್ ಇಲಾಖೆಯ ಮುಖ್ಯಾಧಿಕಾರಿಗಳಾದರಂಥವರು ಅವ್ರು ಯಾರಪ್ಪ ಅಂದರೆ ಬಿ ರಾಮಯ್ಯಂಗಾರರು ಅಂತ ವೆಂಕಟನಾರಾಯಣಪ್ಪರು ಶಿಷ್ಯರವರು ಒಂದು ದಿನ ಪಾಠ ನಡೆಯುತ್ತಿದ್ದಾಗ ಕಲ್ಪಿಸ್ಕೊಳ್ಳಿ ಮೊದಲೇ ಭಾವನಾ ಇವರು ಅವ್ರ ಮನುಷ್ಯ ವ್ಯಕ್ತಿ ಒಂದೊಂದು ಚಿತ್ರ ಬರ್ಕೊಂಡು ಹೋಗುತ್ತೆ ಅವ್ರ ಸ್ವಭಾವ ಹೇಗಿತ್ತು ಅಂತ ಕ್ಲಾಸ್ ತೊಗೋತಾ ಇದ್ದಾರೆ ಒಂದು ದಿನ ಪಾಠ ನಡೆಯುತ್ತಿದ್ದಾಗ ರಾಮಯ್ಯಂಗಾರರು ಅಕ್ಕಪಕ್ಕದ ವಿದ್ಯಾರ್ಥಿಗಳೊಡನೆ ಪಿಸುಗೊಟ್ಟುತ್ತಾ ಕೈ ಚೇಷ್ಟೆ ಮಾಡುತ್ತಿದ್ದುದು ಕಣ್ಣಿಗೆ ಬಿತ್ತು ಮೇಷ್ಟೇ ಕಾಣಿಸುತ್ತೆ ಡಿಸ್ಕಂಡ್ ಹಿಂದೆ ಮಾತಾಡ್ತಾ ಇದ್ದಾರೆ ಕ್ಲಾಸಲ್ಲಿ ಲಕ್ಷ ಇಲ್ಲ ಅಂತ ಗೊತ್ತಾಯಿತು ತಕ್ಷಣ ಏನು ಮಾಡಿದರು ಅವರು ಅವರು ರಾಮಾಯಂಗಾರ ಹೆಸರಿಡೋದು ಕರೆದು ತಾವು ಕಪ್ಪು ಹಲಿಗೆ ಮೇಲೆ ಬರೆದಿದ್ದ ಲೆಕ್ಕವನ್ನು ಪೂರ್ತಿ ಮಾಡು ಎಂದರು ಲಕ್ಷಿಲ್ಲ ಅಂತ ಗೊತ್ತಾಯ್ತಲ್ಲ ಅವ್ರಿಗೆ ಪೂರ್ತಿ ಮಾಡು ಅಂತ ಕೇಳಿದ್ರಂತೆ ರಾಮಯ್ಯಂಗಾರರು ಆ ಪಾಠಕ್ಕೆ ಗಮನ ಕೊಟ್ಟಿರಲಿಲ್ಲ ತಬ್ಬಿಬ್ಬಾಗಿ ನಿಂತರು ಈಗ ಮೇಸ್ಟ್ ಮಾಡಬೇಕು ಅವನ ಲಕ್ಷ್ಯ ಅಂತ ಗೊತ್ತಾಗಿದೆ ಅವನು ಕರೆಸಿದ್ದಾರೆ ಬರೆಯೋಕ್ಕೆ ಬಂದಿಲ್ಲ ನಿಂತ್ಕೊಂಡಿದ್ದಾನೆ ಇವರಿಗೆ ಕೋಪ ಬಂತು ವೆಂಕಟನಾರಾಯಣ ಕೋಪ ಬಂತು ಅವರೇನು ಮಾಡಿದರು ಅಂದರೆ ಕೈಯಲ್ಲಿದ್ದ ಧೂಳು ಬಟ್ಟೆ ಡಸ್ಟರ್ ಇದೆಯಲ್ಲ ಅದನ್ನು ಶಿಷ್ಯನ ಮುಖಕ್ಕೆ ತಿಕ್ಕಿದರು ಏನು ಮಾಡೋದು ತಿಳಿದಿಲ್ಲ ಅವರಿಗೆ ಡಸ್ಟರ್ ತೊಗೊಂಡು ಮುಖಕ್ಕೆ ತಿಕ್ಕಿದ್ರಂತ ರಾಮಯ್ಯಂಗಾರ ಮೈಬಣ್ಣ ಕೆಂಪು ಮುಖ ಅಂದವಾದದ್ದು ಈ ಧೂಳು ಬಟ್ಟೆಯ ಸೀಮೆ ಸುಣ್ಣದ ಪುಡಿ ಕಣ್ಣಿನಲ್ಲೆಲ್ಲ ಬಿದ್ದು ಕಣ್ಣು ಕೆಂಪಾಯಿತು ಕಣ್ಣಲ್ಲಿ ನೀರು ಬಂತು ಅವರೇನು ಹತ್ತಿರಲಿಲ್ಲ ಸೀಮೆ ಸುಣ್ಣ ಬಿದ್ದಲ್ಲ ಅಂತ ಅಳು ಬಂತು ಕಣ್ಣಲ್ಲಿ ನೀರು ಬಂದಿದೆ ಅಷ್ಟೇ ಅವರಿಗೆ ಇವ್ರಿಗೆ ಗಾಬರಿ ಆಗ್ಬಿಡ್ತು ವೆಂಕಟನಾರಾಯಣಪ್ಪನವರು ಏನೋ ಯೋಚಿಸಿದ್ದು ಇನ್ನೇನೋ ಆಯಿತು ಎಂದು ದಿಗಿಲುಪಟ್ಟು ಕ್ಲಾಸನ್ನು ನಿಲ್ಲಿಸಿ ತಾವು ಬೇಗ ಬೇಗ ಪೇಟೆಗೆ ಹೋಗಿ ಬಾಳೆಹಣ್ಣು ಕಲಸಕ್ರೆ ದ್ರಾಕ್ಷಿ ಖರ್ಜೂರುಗಳನ್ನು ಕೊಂಡು ಪೊಟ್ಟಣ ಕಟ್ಟಿಸಿ ರಾಮಯ್ಯಂಗಾರ ಮನೆ ಓಡಿದರು ಇದು ನೋಡಿ ಇದು ಕ್ಲಾಸಲ್ಲಿ ಅವನು ಡಸ್ಟರ್ ಹೊಡೆದ ತಕ್ಷಣ ಕಣ್ಣಲ್ಲಿ ನೀರು ಬಂತಲ್ಲಿ ಇವ್ರು ಗಾಬರಿ ಆಗಿಬಿಡ್ತಪ್ಪ ಏನಾಯಿತು ಹುಡುಗನಿಗೆ ಹೇಳ್ತಾ ಇದ್ದಾನೋನು ಅಂತ ಹೇಳಿ ಇವರು ದುಃಖ ತಡ್ಕೊಳ್ಳೋಕ್ಕಾಗಿಲ್ಲ ಅವನು ಆದರೆ ಇವರು ಅಂಗಡಿಗೆ ಹೋಗಿ ದ್ರಾಕ್ಷಿಯೆಲ್ಲ ಕಟ್ಸ್ಕೊಂಡು ಮನೆಗೆ ಹೋದ್ರಂತೆ ಅಲ್ಲೇನು ತಮಾಷೆ ಆಗಿದೆ ರಾಮಯ್ಯಂಗಾರರ ತಂದೆ ವೆಂಕಟಪತ ಅಯ್ಯಂಗಾರರು ಇವರು ಮೈಸೂರು ಸಂಸ್ಥಾನದ ವಿದ್ಯಾ ಇಲಾಖೆಗೆ ತಳಪಾಯ ಕಟ್ಟಿದವರು ಅವರು ವಿದ್ಯಾ ಇಲಾಖೆ ಎದ್ದವರು ಇನ್ಸ್ಪೆಕ್ಟರಾಗಿ ಪ್ರಸಿದ್ಧರಾದವರು ಅವರು ಸೌಜನ್ಯದಿಂದಲೂ ವಾತ್ಸಲ್ಯದಿಂದಲೂ ಪ್ರಖ್ಯಾತರಾದ ಮಹಾನುಭಾವರು ಎಷ್ಟು ದೊಡ್ಡವರವರಂದರೆ ನೂರಾರು ಮನೆಗಳಲ್ಲಿ ದೇವರ ಮುಂದೆ ದೀಪ ಹೊತ್ತಿಸಿ ವೆಂಕಟಪತ ಅನ್ನ ಬಿಟ್ಟ ಮಹೋಪಕಾರಿ ಎಂದು ಜನ ನೆನೆಯುತ್ತಿದ್ದರು ಈ ರಾಮಯ್ಯಂಗಾರ ತಂದೆ ಈ ಮಹನೀಯರು ಅಲಸೂರು ಪೇಟೆಯಲ್ಲಿದ್ದ ದೊಡ್ಡಿ ವೆಂಕಟರಮಣ ಶೆಟ್ಟಿಯರ ಮನೆಯಲ್ಲಿ ವಾಸವಾಗಿದ್ದರು ಅವ್ರದ್ದು ದೊಡ್ಡ ಕುಟುಂಬ ಬಹುಮಂದಿ ಅವರ ಪೋಷಣೆಯಲ್ಲಿದ್ದರು ವೆಂಕಟನಾರಾಯಣಪ್ಪನವರು ಆಗ ವಾಸವಾಗಿದ್ದುದು ಹಲಸೂರು ಪೇಟೆಯಲ್ಲೇ ಆದ್ದರಿಂದ ಅವರಿಗೂ ವೆಂಕಟಪ್ಪ ಅಯ್ಯಂಗಾರರಿಗೂ ನೆರೆಹೊರೆಯ ತಮಾಷೆ ನೋಡಿ ಇದೆಲ್ಲ ಕ್ಲಾಸ್ ಅರ್ಧ ಹಾಕಿಬಿಟ್ಟು ಮನೆಗೆ ಅವ್ರ ಮನೆಗೆ ಹೋಗಬೇಕು ಪರಿಚಯ ಕೂಡ ತಂದೆ ಪರಿಚಯ ಇದೆ ಅವಾಗ ಏನು ಮಾಡಿದರು ಅವರು ಅಂದರೆ ಮೇಲೆ ಹೇಳಿದ ದಿವಸ ವೆಂಕಟಪ ತಯ್ಯಂಗಾರರು ಮನೆಯ ಮುಂಭಾಗದ ವಿಶಾಲವಾದ ಮೊಗಸಾಲೆಯಲ್ಲಿ ಕುಳಿತಿದ್ದಾರೆ ವೆಂಕಟನಾರಾಯಣಪ್ಪನವರು ವಿಷಯ ಅವರು ತಿಳಿಯೋದಕ್ಕಿಂತ ಮುಂಚೆಯೇ ಶಿಬಾ ಶಿಷ್ಯನನ್ನು ಸಂಕಲ್ಪಿಸಿ ಅವನು ಅಳುತ್ತಾ ಇದ್ದಾನೆ ಅಂತೀವ್ ಸಂಕಟ ಅಪ್ಪನೇ ಗೊತ್ತಾಗೋದಕ್ಕಿಂತ ಮೊದಲು ಸಮಾಧಾನ ಮಾಡೋಣ ಶಿಷ್ಯನ ಅಂತ ಒಳಗೆ ಹೋದ್ರಂತೆ ವೆಂಕಟಪ ಬಳಿ ಹೋಗದೆಯೇ ಮನೆಯ ಪಕ್ಕದ ಬಾಗಿಲಿಂದ ಒಳಕ್ಕೆ ಹೋಗಬೇಕೆಂದು ಸರಸರ ನಡೆಯುತ್ತಿದ್ದರು ವೆಂಕಟಪ್ಪ ತಯ್ಯಂಗಾರರು ತಾವಿದ್ದ ಕಡೆಯಿಂದಲೇ ಅದನ್ನು ಕಂಡು ನಗುತ್ತಾ ನೋಡೇಬಿಟ್ರು ಅವ್ರು ಹೋಗೋದನ್ನು ನೋಡಿಬಿಟ್ಟು ವೆಂಕಟನಾರಾಯಣಪ್ಪ ಬನ್ನಿ ಬನ್ನಿ ಇನ್ನೂ ನಾಲ್ಕು ಬಿಗಿಬೇಕಾಯ್ತಾ ಹುಡುಗಮುಂಡೆಗೆ ಅಪ್ಪ ಹೇಳೋದು ಇನ್ನೂ ನಾಲ್ಕು ಬಿಗಿಬೇಕಾಯ್ತು ಹುಡುಗಮುಂಡೆಗೆ ಅವನು ತುಂಟಾಟಕ್ಕೆ ಫಲಾಹಾರ ಬೇರೆ ತಂದಿದ್ದೀರಿ ಎಂದು ಹೇಳುತ್ತಾ ಅವರೇನು ಮಾಡಿದರು ಅಂದರೆ ಒಡೀರಿ ಅವನ್ನ ಅಂತ ಹೇಳ್ತಾ ಬಾಳೆಹಣ್ಣು ಕಲಿಸ್ ಸಕ್ರೆ ಒಂದು ತಾವೇ ಭಕ್ಷಿಸಲು ಆರಂಭಿಸಿದರು ತಂದದ್ದು ಹುಡುಗನಿಗೆ ಅವನು ಸಮಾಧಾನ ಮಾಡೋದಕ್ಕೆ ಅವನ ಸಮಾಧಾನ ಮಾಡೋದು ಹೋಗಲಿ ಅಪ್ಪ ಹೇಳ್ತಾ ಇನ್ನೊಂದು ನಾವು ಹೊಡೀರಿ ಅವನಿಗೆ ಅಂತ ಹೇಳ್ತಾರೆ ತಾವು ತಿಂತಾ ಇದ್ದಾರೆ ಹುಡುಗರನ್ನು ದಂಡಿಸುವ ಪದ್ಧತಿಯನ್ನು ಬಾಯಿ ತುಂಬ ಹೊಗಳಿದರು ಅವರು ಆ ತಂದೆ ಹೊಡಿಬೇಕು ಇವ್ರನ್ನ ಅಂತ ವೆಂಕಟನಾರಾಯಣಪ್ಪ ನೈಜವಾಗಿದ್ದ ಪ್ರವೃತ್ತಿ ಅದು ಅವರು ಯಾರನ್ನೂ ಎಂದೂ ಹೊಡೆದದ್ದಿಲ್ಲ ಆದರೆ ಹೊಡೆಯ ಹೊರಟವರಂತ ನಟಿಸುತ್ತಿದ್ದರು ನೋಡಿ ಅವ್ರ ಸ್ವಭಾವ ಹೇಳೋದಕ್ಕೆ ಈ ಘಟನೆ ಹೇಳ್ಕೊಂಬಂದರು ತಪ್ಪು ಮಾಡಿದ್ದು ರಾಮಯ್ಯಂಗಾರರು ಕ್ಲಾಸಲ್ಲಿ ಲಕ್ಷ ಇಲ್ಲ ಇದಕ್ಕೆ ರಾಮಯ್ಯ ಕಾರ ಫೌಂಡಿಂಗ್ ಮೆಂಬರ್ ಆಫ್ ಗೋಖಲೆ ಇನ್ಸ್ಟಿಟ್ಯೂಟ್ ಅವ್ರ ಮುಖಕ್ಕೆ ಇವ್ರು ತಿಕ್ಕಿದ್ರಲ್ಲ ಅವ್ರಿಗೆ ಪಾಪ ಬೇಜಾರಲ್ಲ ಅವರಿಗೆ ಕಣ್ಣಲ್ಲಿ ಧೂಳು ಹೋಯ್ತಲ್ಲ ಅಂತ ನೀರು ಬಂದಿದೆ ಅಷ್ಟೇ ಇವ್ರಿಗೆ ಗಾಬರಿಯಾಗಿ ಪಾಪ ಅಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವ್ನು ಸಮಾಧಾನ ಮಾಡೋದಕ್ಕಂತ ಹೋಗಿ ಅಂಗಡಿಗೆ ಹೋಗಿ ತಂದು ದಾಕ್ಷಿಯ ಕೊಟ್ಟು ಬಂದರೆ ಅವ್ರ ತಂದೆ ಹೊಡೀರಿ ಅಂತ ಹೇಳಿದರು ಅದನ್ನು ವೆಂಕಟ ಸ್ವಭಾವ ಹಾಗಲ್ಲ ಯಾರೂ ನೋಯಿಸುವಂಥ ಮನುಷ್ಯ ಅಲ್ಲ ಅದು ಒಂದು ಗುಣ ಕಂಡದ್ದು ಅವ್ರದ್ದು ಇನ್ನೊಂದು ಮುಖವನ್ನು ಪರಿಚಯ ಮಾಡ್ತಾರೆ ಇದೊಂದು ಎಲ್ಲ ಮೇಸ್ಟ್ಗಳಾದ್ರೂ ನೆನೆಸ್ಕೊಳ್ಳುವಂಥ ವಿಷಯ ನನಗಂತೂ ತುಂಬ ಹೆಚ್ಚು ಮುಖ್ಯ ಅನಿಸುತ್ತೆ ಇದು ವೆಂಕಟನಾರಾಯಣಪ್ಪನವರು ಕಾಲೇಜಲ್ಲಿ ಬೋಧಕರಾಗಿದ್ದಾಗ ಸೀನಿಯರ್ ಪ್ರೊಫೆಸರ್ ಆದ ಕೂಡ ಅಂದಂದಿನ ಪಾಠವನ್ನು ಆಯಾದಿನ ದಿನ ಬೆಳಗ್ಗೆ ತಾವೇ ಸ್ವಂತವಾಗಿ ಚಿಂತನೆ ಮಾಡಿಕೊಳ್ಳೋರು ಸೀನಿಯರ್ ಪ್ರೊಫೆಸರ್ ಆದಮೇಲೆ ಕೂಡ ಕ್ಲಾಸಿನ ಪ್ರಿಪರೇಷನ್ ಮಾಡಿಕೊಳ್ಳೋರು ಒಂದು ದಿನ ಬೆಳಗ್ಗೆ ಸುಮಾರು ಏಳು ಗಂಟೆಯ ವೇಳೆಗೆ ಒಬ್ಬ ಸ್ನೇಹಿತರು ನಾನು ವಾಕಿಂಗ್ ಹೋಗುತ್ತಿದ್ದವರು ನರಹರಿ ರಾಯರ ಗುಡ್ಡದ ಮೇಲೆ ಹೋದೆವು ಅಲ್ಲಿ ವೆಂಕಟನಾರಾಯಣಪ್ಪನವರು ಗುಡಿಯ ಮೊಗಸಾಲಿಯಲ್ಲಿ ಒಂದು ಗೋಣಿ ಚೀಲವನ್ನು ಹಾಸಿಕೊಂಡು ಅದರ ಮೇಲೆ ಕುಳಿತು ಪುಸ್ತಕವನ್ನು ಕಾಗದವನ್ನು ಇಟ್ಟುಕೊಂಡು ಒಂದು ಹಾಳೆಯ ಮೇಲೆ ಪೆನ್ಸಿಲಿಂದ ಲೆಕ್ಕ ಮಾಡುತ್ತಿದ್ದರು ಆಶ್ಚರ್ಯ ಆಯಿತು ಮನುಷ್ಯರು ಪ್ರೊಫೆಸರ್ ಆದವ್ರು ಏನು ಮಾಡ್ತಾರೆ ನಾನು ಇದೇನು ಸಾರ್ ಎಂದು ಕೇಳಿದೆ ಅವರು ಈ ಹೊತ್ತಿನ ಪಾಠದ ಲೆಕ್ಕವಪ್ಪ ಎಂದರು ಏನು ಸಾರ್ ನೀವು ಮನೆಯ ಲೆಕ್ಕ ಮಾಡಬೇಕೇ ನೀವು ಗಣಿತಶಾಸ್ತ್ರದಲ್ಲಿ ಮಹಾಪಂಡಿತರಲ್ವೇ ಎಂದೆ ಅದಕ್ಕೆ ಅವ್ರು ಹೇಳಿದ್ರಂತೆ ನಮ್ಮ ಪಾಂಡಿತ್ಯವೆಲ್ಲ ಪರೀಕ್ಷೆಗೆ ಬರುತ್ತದೆ ನಮ್ಮ ಕ್ಲಾಸಿನಲ್ಲಿ ಮಹಾ ಬುದ್ಧಿವಂತರಿದ್ದಾರೆ ಅವರು ನಮ್ಮ ತಪ್ಪುಗಳನ್ನು ಕಂಡುಕೊಳ್ಳಬಲ್ಲರು ಸೂಕ್ಷ್ಮವಾದ ಪ್ರಶ್ನೆಗಳನ್ನು ಕೇಳಬಲ್ಲವರು ಅವರೆದುರಿಗೆ ನಿಲ್ಲುವಾಗ ನಾವು ತಯಾರಿಲ್ಲವೆಂದು ಅವರಿಗೆ ತಿಳಿದರೆ ನಮ್ಮ ದೃಷ್ಟಿಯಲ್ಲಿ ನಾವೇ ಸಣ್ಣವರಾಗುತ್ತೇವೆ ಇದನ್ನೆಲ್ಲ ಮೇಸ್ಗಳು ನೆನಪಿಟ್ಕೊಳ್ಬೇಕಾದಂಥದ್ದು ಹಿಂದೊಂದು ಹೇಳಿದ್ದೆ ನಾನು ವಿ ಆರ್ ವೆರಿ ಹ್ಯಾಪಿ ವಿತ್ ದ ಸಿಲ್ವರ್ ಜೂಬಲಿ ನೋಟ್ಸ್ ಅಂತ ಸಿಲ್ವರ್ ಜೂಬಲಿ ನೋಟ್ಸ್ ಅಂತ ಹೇಳಿದ್ದೆ ನಾವು ನೋಟ್ಸ್ ಒಂದು ಮಾಡಿದರೆ ಇಪ್ಪತ್ತೈದು ವರ್ಷ ಅದನ್ನೇ ಉಪಯೋಗಿಸೋದು ಬದಲಾಯಿಸೋದೇ ಇಲ್ಲ ನೋಟ್ಸಿಗೆ ಸಿಲ್ವರ್ ಜ್ಯೂಬ್ಲಿ ಆಗಿರುತ್ತೆ ಅದೇ ಹೇಳುತ್ತಾನೆ ಮಸಾದೇನಿಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನಾನೊಂದು ಬೆಸ್ಟ್ ವೇ ಟು ಐಡೆಂಟಿಫೈ ಬೆಸ್ಟ್ ವೇ ಟು ನೋ ಅಬೌಟ್ ಮೈ ಸೆಲ್ಫ್ ಇಷ್ಟು ಆಸ್ಕ್ ಅವರ್ ಸ್ಟೂಡೆಂಟ್ಸ್ ಇನ್ ಅವ್ರ ಅಬ್ಸೆನ್ಸ್ ಅಂತ ನಾನು ಇಲ್ಲದೆ ಹೋದಾಗ ನನ್ನ ವಿದ್ಯಾರ್ಥಿಗಳು ನನ್ನ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋದಾದರೆ ಮೇಸ್ಟ್ಗಳಿಗೆ ಒಳ್ಳೆಯ ಉಪದೇಶ ಆಗುತ್ತೆ ನಮಗೆಲ್ಲ ಹೆಸರಿಟ್ಟಿರ್ತಾರೆ ಮೇ ಹುಡುಗರು ಹೇಗಿದ್ದರು ಇವರು ಅಂತ ಹೇಳಿ ಆಮೇಲೆ ಮಾತಾಡ್ಕೊಂಡಿರ್ತಾರೆ ಇದೇ ತಾನೇ ಮುಂದಿನ ವರ್ಷ ಪಠ ಮಾಡೋದು ನೋಟ್ಸು ಅದೇ ಕ್ವಶನು ಅದೇ ಜೋಕು ಅದೇ ಇನ್ಸ್ಟೆನ್ಸು ಅದೇ ಇರುತ್ತೆ ಮಾತಾಡ್ಕೊಂಡಿರ್ತಾರೆ ಇವತ್ತು ಯಾವ ಚಾಪ್ಟರ್ ಮೇಸ್ಟ್ ಹೇಳೋದು ಅಂತ ಹೇಳ್ತಾರೆ ಇದೆ ಸೀನಿಯರ್ ಹುಡುಗರು ಹೇಳ್ತಾರೆ ಜೂನಿಯರ್ಸಿಗೆ ಇದಾದ್ಮೇಲೆ ಇದನ್ನು ಹೇಳ್ತಾರೆ ನೋಡ ಅವರು ಅಂತ ಕ್ಲಾಸ್ ಮಗದ್ಮಲ್ಲಿ ಏನು ಅದೇ ಸೇವ್ ಏನೂ ಚೇಂಜ್ ಇಲ್ಲ ಅದಕ್ಕೆ ಹೇಳ್ತಾರೆ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ನಾವು ಸಣ್ಣವರಾಗ್ಬಿಡ್ತೇವೆ ನಮ್ಮ ದೃಷ್ಟಿಯಲ್ಲಿ ಅವರು ಹುಡುಗರು ದೃಷ್ಟಿಯಲ್ಲಿ ಅಂತ ಹೇಳ್ತಾಯಿಲ್ಲ ನಮ್ಮ ದೃಷ್ಟಿಯಲ್ಲಿ ನಾವು ಸಣ್ಣವರಾಗ್ತೇವೆ ಪ್ರತಿದಿನವೂ ಶಾಸ್ತ್ರಾಧ್ಯಯನ ಮಾಡಬೇಕಾದದ್ದು ಉಪಾಧ್ಯಾಯನ ಕರ್ತವ್ಯ ಅದು ಅವನ ಪ್ರಥಮ ಕರ್ತವ್ಯ ನಾವು ಪಾಠ ವಿಷಯವನ್ನು ಮುನ್ನಾಲೋಚನೆಯಿಂದ ವ್ಯಾಸಂಗ ಮಾಡಿಕೊಳ್ಳದೆ ಕ್ಲಾಸಿಗೆ ಹೋದರೆ ಕರ್ತವ್ಯ ಭ್ರಷ್ಟರಾಗುತ್ತೇವೆ ಈ ಮಾತನ್ನು ಅವತ್ತು ವೆಂಕಟನಾರಾಯಣಪ್ಪನವರು ಹೇಳಿದ್ದು ಅವರು ಫಿಸಿಕ್ಸ್ ಕೂಡ ಪಾಠ ಮಾಡ್ತಿದ್ದರು ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಮಾಡೋರು ಅದಲ್ಲದೆ ಫಿಸಿಯಾಲಜಿ ಪಾಠ ಮಾಡೋರು ಮನುಷ್ಯನ ದೇಹದ ಬಗ್ಗೆ ಪರಿಚಯ ಪಾಠ ಮಾಡೋರು ಅದು ಕಂಪಲ್ಸರಿ ಇತ್ತು ಅವಾಗ ಕಲಿಬೇಕು ಅಂತ ಬಿ ಅದನ್ನು ಪಾಠ ಹೇಗೆ ಮಾಡ್ತಿದ್ರು ಇನ್ನೊಂದು ಮುಖ ವೆಂಕಟ ನಾರಾಯಣಪ್ಪನವರೆದು ತಾವು ನೋಡಿದ್ ಎಷ್ಟು ಮುಖಗಳನ್ನು ನೋಡ್ತಾ ಇದ್ದೀವಿ ಆ ಅಚ್ಚುಕಟ್ಟಾದ ಮನುಷ್ಯ ಒಂದು ಹಾಕ್ಕೊಂಡ್ರೆ ಟೈಮು ಟೈಮ್ ಸೀರೆ ಬರುವಂಥ ಮನುಷ್ಯ ಮಕ್ಕಳ ಬಗ್ಗೆ ಪ್ರೀತಿ ಇರುವಂಥ ಮನುಷ್ಯ ಯಾರನ್ನೂ ಕೋಪ ಮಾಡಿಕೊಳ್ಳುವಂಥ ಮನುಷ್ಯ ಅಲ್ಲ ಮತ್ತು ಇನ್ನೊಂದು ನೋಡಿದ್ವಿ ಇದೀಗ ತಾವು ಸ್ವಂತ ಪರಿಶ್ರಮ ಮಾಡಿಕೊಂಡು ತಯಾರು ಮಾಡ್ಕೊಂಡು ಹೋಗುವಂಥ ಶಿಕ್ಷಕ ಆದರ ಶಿಕ್ಷಕ ಆಯಿತು ಇನ್ನೊಂದು ವಿಚಿತ್ರ ದೇಹದ ಜೀವನದ ಇನ್ನೊಂದು ವಿಚಿತ್ರ ಭಾಗ ಅಂದರೆ ಮಡಿ ವಿಪರೀತ ಮಡಿ ಮನುಷ್ಯ ಆ ಮಡಿ ಬಗ್ಗೆ ಬರೀತಾರೆ ಹೇಗಿತ್ತು ಅಂತ ವೆಂಕಟನಾರಾಯಣಪ್ಪನವರು ಸೆಂಟ್ರಲ್ ಕಾಲೇಜಲ್ಲಿ ಭೌತವಿಜ್ಞಾನದ ಪ್ರೊಫೆಸರ್ ಆಗಿದ್ದರಷ್ಟೇ ಮ್ಯಾಥಮೆಟಿಕ್ಸು ಹೇಳ್ತಾ ಇದ್ರು ಫಿಸಿಕ್ಸು ಹೇಳ್ತಾಯಿದ್ರು ಅವರು ದೇಹಸ್ವರೂಪ ವಿಜ್ಞಾನ ಫಿಸಿಯಾಲಜಿಯನ್ನು ಕೂಡ ಕಲಿಸಬೇಕಾಗಿತ್ತು ದೇಹದ ಬಗ್ಗೆ ಹೇಳಬೇಕು ಪರಿಚಯ ಮಾಡ್ತಾ ಅವ್ರು ಹೇಗೆ ಮಾಡ್ತಿದ್ರು ಅಂತ ದೇಹದ ಅಂಗಾಂಗ ರಚನೆಯನ್ನು ಪ್ರತ್ಯಕ್ಷಗೊಳಿಸಲಿಕ್ಕಾಗಿ ಪಿಂಗಾಣಿಯ ದೇಹಾಕಾರವನ್ನು ಇರಿಸಿರುತ್ತಾರೆ ಈ ಮಣ್ಣಿಂದೆಲ್ಲ ಮಾಡಿ ಹ್ಯೂಮನ್ ಪಾರ್ಟ್ಸ್ ಬಾಡಿ ಪಾರ್ಟ್ಸೆಲ್ಲ ಜೋಡಿಸಿಟ್ಟಿರ್ತಾರೆ ಅದನ್ನು ಅವಾಗೆಲ್ಲ ಮಣ್ಣಿಂದ ಇರ್ತಾಯಿತ್ತು ಈಗೆಲ್ಲ ಬೇರೆ ಬೇರೆ ಬಂದಿದೆ ಪ್ಲಾಸ್ಟಿಕ್ ಬಂದಿದೆ ಮಾಡಿರ್ತಿದ್ರಂತೆ ಅವರು ಪರಿಚಯ ಹೇಗೆ ಮಾಡ್ತಿದ್ರು ಅಂದರೆ ವೆಂಕಟನಾರಾಯಣಪ್ಪನವರು ಪಾಠ ಹೇಳುವಾಗ ಒಂದು ಸಣ್ಣ ಕೋಲನ್ನು ಅಥವಾ ಪೆನ್ಸಿಲ್ ಕಡ್ಡಿಯನ್ನು ಕೈಯಲ್ಲಿ ಹಿಡಿದು ಅದು ಆ ವಸ್ತುವನ್ನು ಸೋಂಕದಂತೆ ಪಿಂಗಾಣಿ ಮುಟ್ಟು ಹಾಗಿಲ್ಲ ದೂರಿಂದಾನೆ ಸೋಂಕದಂತೆ ಒಂದೆರಡು ಅಂಗಲ ದೂರದಿಂದ ಉದ್ದಿಷ್ಟ ಅವಯವನ್ನ ತೋರಿಸಿಕೊಡುತ್ತಿದ್ದರು ಇದು ಜಠರ ಇದು ಕರುಳು ಇದು ಪಿತ್ತಕೋಶ ಇದು ಶ್ವಾಸಕೋಶ ಈ ರೀತಿಯಾಗಿ ಕಡ್ಡಿಯನ್ನು ವಸ್ತುವಿಗೆ ಸೋಂಕಿಸದೇ ಇದ್ದುದಕ್ಕೆ ವಿದ್ಯಾರ್ಥಿಗಳಲ್ಲಿ ಎರಡು ಬಗೆಯ ವಿವರಣೆಗಳು ಹೊರಟವು ಅವ್ರು ಯಾಕೆ ಮುಟ್ಟೋದಿಲ್ಲ ಅದನ್ನು ಎರಡು ಕಾರಣಕ್ಕೆ ಅಂತ ವಿದ್ಯಾರ್ಥಿಗಳು ಚರ್ಚೆ ಮಾಡಿಕೊಂಡದ್ದು ಎರಡು ಕಾರಣ ಏನು ಅಂದರೆ ಮೊದಲನೇದ್ದು ಒಂದು ಅದು ಶವಪ್ರಾಯವಾದದ್ದು ಮೈಲಿಗೆ ಅದು ಶವಪ್ರಾಯ ದೇಹದ ಹಂಗ ಅದು ಶವಪ್ರಾಯ ಅದು ಮೈಲಿಗೆ ಎರಡನೇದ್ದು ಅದು ಮಣ್ಣಿನದು ಮುಟ್ಟಿದರೆ ಮುರಿದು ಹೊದೀತು ಎರಡನೇದು ಸರಿ ಇರ್ಬೋದೇನೋ ಅದಕ್ಕೆ ಹೇಳ್ತಾರೆ ಅವರು ಮೊದಲನೇ ಕಾರಣದಿಂದ ಹೆಚ್ಚು ನಗು ಮಡಿವಂತಿಕೆ ಅವರದು ಅಷ್ಟು ದೂರ ಹೋಗುತ್ತಿತ್ತು ಅದು ದೇಹದ ಯಕೃತು ಅಂತ ಹೇಳಬೇಕಾದ್ರೆ ಅದು ಯಕೃತು ಅನ್ನಿಸೋದು ಅವರಿಗೆ ಅದು ಶವ ಅಂತೇಳಿ ಮುಟ್ತಾಯಿದ್ದ ದೂರ ಅದಕ್ಕೆ ಕಡ್ಡಿ ಕೂಡ ಮುಟ್ತಿರಲಿಲ್ಲ ಅವರು ಮಣ್ಣಿಂದದ್ದು ಆ್ಯಕ್ಚುಲಿ ನೋಡಿದರೆ ಮುಟ್ತಾ ಇರಲಿಲ್ಲ ಅಷ್ಟು ಮಡಿ ದೂರ ಹೋಗೋದಂತೆ ಆದರೆ ಗಮನಿಸಬೇಕಾದ್ದು ಅದರಿಂದ ಪಾಠ ಪಠುತ್ವಕ್ಕೆ ಎಷ್ಟು ಮಾತ್ರವೂ ಕುಂದಾಗಲಿಲ್ಲ ಅವ್ರು ಮಡಿಯಿದೆ ಅಂತ ಹೇಳಿ ಪಾಠಕ್ಕೆ ಮಾಡ್ತಿರಲಿಲ್ಲ ಪಾಠ ಮಾಡ್ತಿದ್ರು ಚೆನ್ನಾಗಿ ಮುಟ್ಲಿಲ್ಲ ಅಷ್ಟೇ ಕಲಿಸೋದು ಚೆನ್ನಾಗಿ ಕಲಿಸ್ತಿದ್ರಂತೆ ವೆಂಕಟನಾರಾಯಣಪ್ಪನವರ ಶಿಷ್ಯರಾಗಿದ್ದು ವೈದ್ಯದ ಇಲಾಖೆಯಲ್ಲಿ ಸೀನಿಯರ್ ಸರ್ಜನ್ ಹುದ್ದೆಗೆ ಏರಿದ ಡಾಕ್ಟರ್ ಎಸ್ ಸುಬ್ಬರಾವ್ ಡಾಕ್ಟರ್ ಬಿ ಕೆ ನಾರಾಯಣರಾವ್ ಮೊದಲಾದ ಅನೇಕರು ತಮ್ಮ ಪ್ರೊಫೆಸರು ದೇಹಸ್ವರೂಪ ವಿಜ್ಞಾನವನ್ನು ಬೋಧಿಸುವುದು ಕ್ರಮ ತುಂಬ ಚೆನ್ನಾಗಿತ್ತಂದು ಮೆಚ್ಚಿಕೊಳ್ಳುತ್ತಿದ್ದರು ಮಡಿಗೆ ಮಡಿ ದಕ್ಷತೆಗೆ ದಕ್ಷತೆ ನೋಡಿ ಮಡಿಗೆ ಮಡಿ ದಕ್ಷತೆಗೆ ದಕ್ಷತೆ ವೆಂಕಟನಾರಾಯಣಪ್ಪನವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕಾಗಿ ಬರೆದುಕೊಟ್ಟಂತಹ ಜೀವವಿಜ್ಞಾನ ಗ್ರಂಥ ಎಲ್ಲ ದೃಷ್ಟಿಗಳನ್ನೂ ಪ್ರಮಾಣಭೂತವಾದದ್ದೆಂದು ಅಂಗೀಕಾರ ಪಡೆದಿದೆ ವಿಷಯ ವಿಸ್ತರಣೆಯಲ್ಲಿ ನಿರೂಪಣಾ ವಿಧಾನದಲ್ಲಿ ಭಾಷಾ ಶೈಲಿಯಲ್ಲಿ ಶಬ್ದಗಳ ಔಚಿತ್ಯದಲ್ಲಿ ಹೇಗೆ ನೋಡಿದರೂ ಪ್ರಶಂಸಾರವಾದಂಥ ಕೆಲಸ ಅದು ನೋಡಿ ಕಲಿಸುವಾಗ ಜ್ಞಾನ ಕೊಡಬೇಕಾದರೆ ಅಲ್ಲೇನೂ ಕೊರತೆ ಇಲ್ಲ ಅಚ್ಚುಕಟ್ಟಾಗೆ ಕೊಡ್ತಾರೆ ಅವರು ನಂಬಿಕೆ ಅದನ್ನು ಮುಟ್ಟಬಾರ್ದು ಅಂತ ಮುಟ್ಲೇಬೇಕು ಅಂತ ಏನು ಹಠ ಕರೆಕ್ಟಾಗಿ ತೋರಿಸ್ತಾ ಇದ್ದರು ತಾನೆ ಎರಡು ಇಂಚು ದೂರ ಇರ್ಬೋದು ಅಷ್ಟೇ ದಕ್ಷತೆ ಕಮ್ಮಿ ಇಲ್ಲ ಮಡಿಯೂ ಮಾಡ್ಕೊಂಡು ಹೋಗ್ತಾಯಿದ್ರು ಅವ್ರ ಮಡಿ ಒಂದು ರೀತಿ ತಮಾಷೆ ಆಗುವಾಗಿತ್ತು ಅಂತ ಬರೀತಾರೆ ಡಿ ವಿಶಿ ತಮಾಷೆ ಹೇಗಾಗ್ತಿತ್ತು ಅಂದರೆ ಕಾಲೇಜಿನಲ್ಲಿದ್ದಾಗ ವೆಂಕಟನಾರಾಯಣಪ್ಪನವರು ಲಘುಶಂಕೆಗಾಗಿ ಹೋಗಬೇಕಾದರೆ ಒಂದು ಸಣ್ಣ ಸೀಸೆಯಲ್ಲಿ ನೀರು ತುಂಬಿಕೊಂಡು ಹೋಗ್ತಾಯಿದ್ರು ತುಂಟ ಹುಡುಗರು ಈ ಸಮಯವನ್ನು ನೋಡಿಕೊಂಡಿದ್ದು ಆ ವೇಳೆಗೆ ಆ ದಾರಿಯಲ್ಲಿ ಎರಡು ಸಾಲಾಗಿ ನಿಂತು ಸೀಸೆ ಮೆರವಣಿಗೆ ಬಂತು ಸೀಸೆ ಮೆರವಣಿಗೆ ಎನ್ನುವರು ತಮಾಷೆ ಮಾಡ್ತಿದ್ರಂತೆ ವೆಂಕಟನಾರಾಯಣಪ್ಪನವರಿಗೆ ಅದು ಕೇಳಿಸಲಿಲ್ಲವೆಂದೆನಿಸುವಂತೆ ಅವರು ಆ ಸಾಲುಗಳ ನಡುವೆ ಅತ್ಯುತ್ತ ತಿರುಗಿ ನೋಡದೆ ನೇರವಾಗಿ ನಡೆದು ಹೋಗಿ ಹಿಂತಿರುಗಿ ಬರುವರು ಯಾರು ಚಿಂತೆ ಇಲ್ಲ ಅವರಿಗೆ ಹೀಗೆ ನಾಲ್ಕೈದು ಸಾರಿ ಆದ ಬಳಿಕ ತುಂಟರು ತಮ್ಮ ಹಾಸ್ಯ ಅಲ್ಲಿ ಸಾಗದೆಂದು ತಿಳಿದು ಹಾಸ್ಯವನ್ನು ಬಿಟ್ಟರು ಇದೊಂದು ಯಾಕೆ ಹೇಳ್ತಾರೆ ಡಿ ಕಾರಣ ಇದೆ ಅಂತ ತಮ್ಮ ಮನಸ್ಸಿಗೆ ಏನು ಮಾಡಬೇಕು ಅಂತ ಬಂತೋ ಪ್ರಪಂಚ ಎಲ್ಲ ಸುಳ್ಳು ಅಂದರೂ ನಂಬೋದಿಲ್ಲ ಅವರು ತಮಗೆ ಸತ್ಯ ಅನಿಸಿದ್ದನ್ನು ನಿರ್ಭೀತಿಯಿಂದ ಮಾಡುವಂಥ ಕೆಲಸ ಇಲ್ಲವೂ ಬರೆದಿದ್ದಾರೆ ಮುಂದೆ ತನಗೆ ಸರಿಯಂದು ಗೊತ್ತಾದ ವಿಷಯದಲ್ಲಿ ಹಾಗೆ ನಡೆಯಲು ನಾರಾಯಣಪ್ಪನವರು ತಮಗೆ ಜೊತೆ ಇಲ್ಲವೆಂಬ ಕಾರಣದಿಂದ ಹೆದರಿದವರಲ್ಲ ನಮ್ಮ ಜೊತೆಗೆ ಯಾರೂ ಇಲ್ಲಪ್ಪ ಒಬ್ಬನೇ ಹೇಗೆ ಹೇಳೋದು ಅಂತ ಎಂದು ಹೆದರಿದವರಲ್ಲ ಯೂನಿವರ್ಸಿಟಿ ಸಿನೇಟ್ ಸಭೆಯಲ್ಲಿಯೂ ಕೂಡ ಅಥವಾ ಇತರ ಸಾರ್ವಜನಿಕ ಸ್ಥಳಗಳಲ್ಲಿಯೂ ಕೂಡ ಒಂದು ಅಭಿಪ್ರಾಯವನ್ನು ಅನುಮೋದಿಸುವಾಗಲಿ ವಿರೋಧಿಸುವಾಗಲಾಗಲಿ ತಮ್ಮ ಸಂಘಡಿಗರು ಎಷ್ಟು ಮಂದಿ ಇದ್ದಾರೆಂಬ ವಿಚಾರದ ಕಡೆಗೆ ಅವರ ಮನಸ್ಸು ಹೋಗಲೇ ಇಲ್ಲ ಸಾಮಾನ್ಯವಾಗಿ ನೋಡ್ತೇವೆ ನಾವು ನಾವು ಒಬ್ಬನೇ ಹೇಗೆ ಮಾತಾಡೋದು ಎಲ್ಲರ ವಿರುದ್ಧ ಮಾತಾಡಿದಾಗ ನಾನು ಹೇಳೋದು ಹೇಗೆ ಅಂತ ಹೆದ್ರಕೋತೇವೆ ಅವ್ರು ಹಾಗಲ್ಲ ಎಷ್ಟೋ ಸಾರಿ ಅನುಮೋದನೆಯಲ್ಲಿಯೂ ವಿರೋಧದಲ್ಲಿಯೂ ಅವರು ಒಬ್ಬರೇ ಒಬ್ಬರಾಗಿರುತ್ತಿದ್ದರು ತನ್ನ ಖಚಿತವಾಗಿ ಅನಿಸಿದ್ದನ್ನು ನಿರ್ಭೀತಿಯಿಂದ ಹೇಳ್ತಕ್ಕಂಥ ಸ್ವಭಾವ ಅವ್ರದು ಅದೊಂದು ಪರಿಚಯ ಮಾಡಬೇಕು ಮುಂದೆ ಈ ಕ್ಯಾಂಡಲ್ ಬರುತ್ತಲ್ಲ ಮೊಂಬತ್ತಿ ಮೊಂಬತ್ತಿ ವಿಷಯದಲ್ಲೂ ವೆಂಕಟನಾರಾಯಣಪ್ಪನವರು ನೇಮಿಷ್ಠರು ಮಡಿಯಲ್ಲಿದ್ದಾಗ ಅದನ್ನು ಮುಟ್ಟರು ಕ್ಯಾಂಡ್ಲ್ ಮುಟ್ಟಬಾರ್ದು ಮಂಡಲಿದ್ದಾಗ ಅಂತ ಪರಸ್ಥಳಕ್ಕೆ ಹೋದಾಗ ಬೇರೆ ದೀಪವಿಲ್ಲದೆ ಮಂಬತ್ತಿ ಒಂದೇ ಗತಿಯಾದಾಗ ವೆಂಕಣ್ಣನೆಯರವರು ಇನ್ನು ಯಾರೋ ಮೈಲಿಗೆಲ್ಲಿದ್ದವರು ಉರಿಯುವ ಮಂಬತ್ತಿಯನ್ನು ಹಿಡಿದು ಅಡುಗೆಗೆ ಬೆಳಕು ತೋರಿಸ್ಬೇಕು ಅಡುಗೆ ಅವರೇ ಮಾಡೋದು ಬೆಳಕು ತೋರಿಸೋರಿ ನಾನು ಒಂದೆರಡು ಸಾರಿ ಉರಿಯುವ ಮಂಬತ್ತಿಯನ್ನು ಹಿಡಿಯುವೆ ಎಂದೆ ಅದಕ್ಕೆ ಅವರು ನೀವು ಬೇಡ ಡಿ ವಿ ಜಿ ನೀವು ಬೇಡ ಅಂದ್ಬಿಟ್ರಂತೆ ನೀವು ಹರಟಿರುತ್ತೀರಿ ಆಗ ನೀವು ನಗುತ್ತೀರಿ ಮೊಂಬತ್ತಿಯ ತೊಟ್ಟುಗಳು ಪಾತ್ರೆ ಮೇಲೆ ಬಿದ್ದು ಮೈಲಿಗೆ ಆಗುತ್ತದೆ ಎಂದರು ಇವರು ಸುಮ್ಮನೆ ಇರೋಂಗಿಲ್ಲಲ್ಲ ಮಾತಾಡೋರು ಇವರು ವೆಂಕಣ್ಣಯ್ಯನವರು ಸರಿ ಅವ್ರು ಮಾತಾಡೋರಲ್ಲ ಅದಕ್ಕೆ ನೀವು ಹಿಡಿಬೇಡಿ ಹಿಡಿದ್ರೆ ನಗ್ತೀರಿ ಹರಡ್ತೀರಿ ನಕ್ಕಾಗ ಮೊಂಬತ್ತಿ ಹನಿ ಬೀಳ್ತದೆ ಪಾತ್ರೆ ಮೇಲೆ ಮೈಲಿಗೆ ಆಗ್ತದೆ ನನಗೆ ಬೇಡ ಅಂತ ಅವ್ರು ಎಷ್ಟು ಮುಗ್ಧ ಸ್ವಭಾವದವರಿದ್ದರು ಅಂತ ಇನ್ನೊಂದು ಪರಿಚಯ ಮಾಡ್ತಾರೆ ಅವ್ರ ಮಡಿ ಒಂದು ವಿಷಯ ಆಯಿತಾ ನೋಡಿ ಎಷ್ಟು ಮಗ್ಗಲುಗಳನ್ನು ಪರಿಚಯ ಆಗ್ತಾ ಹೋಗ್ತದೆ ಅವರಿಗೆ ಸಣ್ಣ ಸಣ್ಣ ಸಂದರ್ಭಗಳು ತುಂಬ ಕಷ್ಟಕ್ಕೆ ಬಂದ್ಬಿಡೋದು ಬಹುಶಃ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸ್ತಿದ್ರು ಅನಿಸುತ್ತೆ ಸಣ್ಣ ವಿಷಯಗಳು ತೊಂದರೆ ಬಂದ್ಬಿಡೋದು ಈ ಸಮಯ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ದ್ವಂದ್ವ ಬಂದದ್ದು ಹೇಗೆ ಒಂದು ಬಿಕ್ಕಟ್ಟು ಅಂತ ಬರೀತಾರೆ ವೆಂಕಟನಾರಾಯಣಪ್ಪನವ್ರ ಮನೆಯಲ್ಲಿ ಒಂದು ಮದುವೆಯ ಸಂದರ್ಭ ಮದುವೆ ಇದೆ ಲಗ್ನದ ದಿವಸಕ್ಕೆ ಮೂರು ನಾಲ್ಕು ದಿವಸ ಹಿಂದೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ವೆಂಕಟನಾರಾಯಣಪ್ಪನವರು ಮನೆಗೆ ಬಂದು ನನ್ನನ್ನು ಕೂಗಿದರು ರಾತ್ರಿ ಹನ್ನೆರಡಕ್ಕೆ ನಾನು ಮದುವೆ ದಿನವಾಯಿತಲ್ಲ ಈ ಅವೇಳಿಯಲ್ಲಿ ಬಂದಿದ್ದಾರಲ್ಲ ಏನು ಕಾರಣ ಬಿದ್ದಿತು ಎಂದು ಕೊಂಚ ಗಾಬರಿಪಟ್ಟು ಹೊರಗೆ ಬಂದೆ ನಾನು ಏನು ಸಾರ್ ಸಮಾಚಾರ ಎಂದು ಕೇಳಿದೆ ವೆಂಕಟನಾರಾಯಣಪ್ಪನವರು ಒಂದು ಕಷ್ಟ ಬಂದಿದೆಯಲ್ಲಪ್ಪ ನಿಮ್ಮ ಸಲಹೆ ಕೇಳೋದಕ್ಕೆ ಬಂದೆ ಎಂದ್ರಂತೆ ಅವ್ರು ಟೂ ನೋಡಿದ್ರೆ ಭಾರಿ ಸೀರಿಯಸ್ ಏನೋ ಪ್ರಾಬ್ಲಮ್ ಆಗಿದೆ ಅನಿಸಿರ್ಬೇಕು ಏನು ಸಾರ್ ಎಂದು ಕೇಳಿದೆ ಎಕ್ಸ್ ವೈಝಡ್ ಇದ್ದಾನಲ್ಲ ಯಾವ ಎಕ್ಸ್ ವೈಝಡ್ ಇದ್ದಾನಲ್ಲ ಆತನನ್ನು ಮದುವೆಗೆ ಕರೆಯಬೇಕೇ ಬೇಡವೆ ರಾತ್ರಿ ಹನ್ನೆರಡಕ್ಕೆ ಎಕ್ಸ್ವೈಸ್ ಅಡ್ಡನ್ನು ಮದುವೆಗೆ ಕರೆಯಬೇಕೇ ಬೇಡವೇ ಕರೆಯಬಹುದಲ್ಲ ಒಳ್ಳೆಯ ಮನುಷ್ಯ ಎಂದು ನಾನೆಂದೆ ಕರೆದರೆ ಬಂದೇ ಬಿಟ್ಟರೆ ಕರೆದ್ರೆ ಬಂದೇ ಬರ್ತಾನೆ ಕರೆದರೆ ಬಂದೇ ಬಿಟ್ಟರೆ ಅವಾಗ ನಾನು ಹೇಳಿದೆ ಬಂದರೆ ಏನಂತೆ ಎಂದೆ ಅಲ್ಲಪ್ಪ ಆತ ಸೀಮೆಗೆ ಹೋಗಿ ಬಂದಿದ್ದಾನಲ್ಲಪ್ಪ ಕರೆಯೋದು ಹೇಗೆ ಏನು ಚಿಂತೆ ರಾತ್ರಿ ಹನ್ನೆರಡಕ್ಕೆ ಚಿಂತೆ ಅವ್ರಿಗೆ ಸೀಮೆಗೆ ಹೋಗಿ ಬಂತಿದ್ದಾನಲ್ಲಪ್ಪ ಇವರು ಸುಲಭ ಡಿ ವಿಜಿ ಉತ್ತರ ಭಾಳ ಸುಲಭ ಹಾಗಾದರೆ ಬಿಟ್ಟುಬಿಡಿ ಅವನ್ನ ಅಂದ್ರಂತೆ ಬಿಟ್ಟುಬಿಡೋದಕ್ಕೆ ಹೇಗಾಗುತ್ತಪ್ಪ ಹತ್ತಿರದ ನೆಂಟಲ್ವಾ ಬಿಟ್ಟು ಬಿಡೋದಕ್ಕೆ ಹೇಗಾಗುತ್ತಪ್ಪ ಹತ್ತಿರದ ನೆಂಟಲ್ವಾ ಅಂದ್ರಂತೆ ಯಾಕೆ ಡಿ ವಿಜಿ ಇದ್ರಂತೆ ಆದರೆ ಬಂದರೆ ಒಂದು ಕಡೆ ಕುಳಿತಿರ್ತಾರೆ ತಾಂಬೂಲ ತೆಗೆದುಕೊಂಡು ಹೊರಟು ಹೋಗ್ತಾರೆ ಯಾಕೆ ಚಿಂತೆ ಮಾಡ್ತೀರಿ ಅಂದ್ರಂತೆ ಹಾಗಾಗೋದಿಲ್ಲಪ್ಪ ಆತ ಊಟಕ್ಕೆ ನಿಂತು ಬಿಡ್ತಾರೆ ಮದುವೆ ಬಂದರೂ ಊಟ ಮಾಡದೆ ಹೋಗ್ತಾರಾ ಊಟಕ್ಕೆ ನಿಂತು ಬಿಡ್ತಾರೆ ನಿಲ್ಲಲ್ಲಿ ಬಿಡಿ ಅಷ್ಟು ಮಂದಿ ಊಟ ಮಾಡುವ ಕಡೆಗೆ ಅಂತ ನಾನು ಹೇಳ್ತಾ ಇದ್ದೆ ಅಷ್ಟರವ್ರು ಹೇಳಿದ್ರಂತೆ ಹಾಗಲ್ಲಪ್ಪ ಅವ್ರ ಮನೆಯ ಹೆಂಗಸರು ಬರುತ್ತಾರೆ ಅಡುಗೆ ಮನೆಯಲ್ಲಿ ಪದಾರ್ಥಗಳನ್ನು ಮುಟ್ಟಿ ಬಡಿಸುವುದಕ್ಕೆ ಹೊರಡುತ್ತಾರೆ ಬೇಡವೆನ್ನೂ ಹಾಗಿಲ್ಲ ಆಗಲೇಂದು ಸಹಿಸೂ ಹಾಗಿಲ್ಲ ಎಲ್ಲರಿಗೂ ಮೈಲಿಗೆ ಏಕವಾಗಿ ಹೋಗುತ್ತದಲ್ಲಪ್ಪ ಚಿಂತೆ ಅವರು ನಾನು ನಕ್ಕು ಸೊಲ್ಯೂಷನ್ ಕೊಟ್ಟರು ಡಿ ವಿ ಜಿ ನಾನು ನಕ್ಕು ಇಂಥ ಸಂದರ್ಭವನ್ನು ಉಪಾಯದಿಂದ ನಿರ್ವಾಹ ಮಾಡಬೇಕು ನಿಮ್ಮ ಕಣ್ಣಿಗೆ ಕಣ್ಣಿಗೆ ಕಂಡ ದೋಷವನ್ನು ನೀವು ನಿಲ್ಲಿಸಬಹುದು ಸೊಲ್ಯೂಷನ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಧರ್ಮ ಸಂಕಟ ಪಾರು ಮಾಡೋದು ಹೇಗೆ ನಿಮ್ಮ ಕಣ್ಣಿಗೆ ಕಂಡ ದೋಷವನ್ನು ನೀವು ನಿಲ್ಲಿಸಬಹುದು ಎಲ್ಲಿಯೋ ಪರೋಕ್ಷದ ನಡೆಯಬಹುದಾದದ್ದನ್ನು ನೀವು ಹುಡುಕಿಕೊಂಡು ಹೋಗಬೇಕಾದದ್ದಿಲ್ಲ ಎಂದು ಸಮಜಾಯಿಸಿ ಹೇಳಿದೆ ನೀನು ಕಣ್ಣು ಮುಂದೆ ತಪ್ಪಾಗ್ತಿದ್ದರೆ ಹೇಳಬೇಕಾಗ್ತದೆ ನೀನು ಗೊತ್ತಾಗಲಿಲ್ಲ ಸುಮ್ಮನೆ ತಲೆ ಹಾಕ್ಕೊಂಡು ಹೋಗ್ಬೇಡ ಅದು ಏನು ಮಾಡ್ತಾರೆ ಪತ್ತೆ ಹಚ್ಚೋದು ನಮ್ಮ ಕಡೆಯಲ್ಲ ಭಾಳ ಇರೋದು ಊರು ಕಡೆ ಮಡಿ ಮಂದಿ ದೊಡ್ಡ ಹಾವಳಿ ನಮ್ಮ ಊರಲ್ಲೆಲ್ಲ ಸಣ್ಣೂರಲ್ಲಿ ಸುಮ್ಮನೆ ಹೋಗ್ತಿರ್ತಾರೆ ಅದು ಧಾರ ಬಿದ್ದಿತ್ತು ಅನಿಸತ್ತೆ ಅದು ಯಾಕಷ್ಟು ಬಗ್ಗಿ ಬಗ್ಗಿ ಲೆನ್ಸ್ ಹಿಡ್ಕೊಂಡು ನೋಡೋದು ಅದಕ್ಕೆ ಹೇಳೋದು ಇವರು ಕಣ್ಣಿಗೆ ಕಾಣಿಸ್ತೋ ಸರಿ ಕಾಣಿಸ್ದೆ ಹೋದರೆ ಹುಡುಕೊಂಡು ಹೋಗಬೇಕಾಗಿಲ್ಲ ಅಂತ ಎಲ್ಲಿಯೋ ಪರೋಕ್ಷ ನಡೆದಿರುವುದನ್ನು ಹುಡುಕಿಕೊಂಡು ಹೋಗಬೇಕಾದದ್ದಿಲ್ಲ ಎಂದು ಸಂಜಾಯಿಸಿ ಹೇಳಿದೆ ಆ ಹೊತ್ತಿನ ಮಟ್ಟಿಗಾದರೂ ಅವರದನ್ನು ಅಂಗೀಕರಿಸಿದರು ಎಂದು ತೋರುತ್ತದೆ ಅಥವಾ ಬಂದ ಊಟ ಮಾಡ್ಕೊಂಡು ಹೋಗಿರಬೇಕು ಇನ್ನೊಂದು ಸಂಕಟ ಅವ್ರದ್ದು ವೆಂಕಟನಾರಾಯಣಪ್ಪನವ್ರ ಸ್ವಭಾವ ಹೇಗಿದೆ ಗಮನಿಸಿ ಇದು ಅವ್ರ ಮನೆಯಲ್ಲೇ ಮದುವೆ ಆಗುವಂಥದ್ದು ಇನ್ನೊಂದು ಅವ್ರ ಸ್ವಭಾವ ಹೇಗೆಂದರೆ ತಮ್ಮನೆಯಲ್ಲೆಲ್ಲ ಇಲ್ಲೆಲ್ಲೇನಾದ್ರು ಆಗ್ತಿದ್ರು ಚಿಂತೆ ಅವರು ಈ ಆಗಿರೋ ಘಟನೆ ಮುಂದಿನ ಹಾಗೆ ಮುಂದಿನ ಘಟನೆ ಆಗಿದೆ ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಪಂಡಿತ ಮಂಡಲದ ವಾರ್ಷಿಕ ಸಮ್ಮೇಳನ ನಡೆದ ದಿವಸ ಎಲ್ಲ ವಿದ್ವಾಂಸರು ಬಂದಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆ ಪ್ರೊಫೆಸರ್ ಸಿ ಆರ್ ನರಸಿಂಹಶಾಸ್ತ್ರ ಅಧ್ಯಕ್ಷ ಭಾಷಣವನ್ನು ಕೇಳಿ ಸಂತುಷ್ಟರಾದ ಸಭಿಕರು ಹೊರಗೆ ಬರುತ್ತಿದ್ದಾರೆ ಅಧ್ಯಕ್ಷ ಭಾಷಣ ತುಂಬ ಚೆನ್ನಾಗಿತ್ತು ಕೇಳ್ಕೊಂಡು ಸಂತೋಷ ಬರ್ತಾಯಿದ್ದಾರೆ ಜನ ಎಲ್ಲ ಆಗ ಯಾರೋ ಒಬ್ಬರು ಬಂದು ವೆಂಕಟನಾರಾಯಣಪ್ಪನವರನ್ನು ಬೇರೆಯಾಗಿ ಕರೆದುಕೊಂಡು ಹೋಗಿ ಅವರ ಕಿವಿಯಲ್ಲಿ ಏನೋನೋ ಹೇಳಿದರು ವೆಂಕಟನಾರಾಯಣಪ್ಪನ ಮುಖ ಪ್ರಸನ್ನವಾಗಿದ್ದುದು ಕೊಂಚ ವ್ಯಾಕುಲಿತವಾಯಿತು ವ್ಯಾಕುಲದಿಂದ ಕಟುವಾಯಿತು ಮುಖ ಅವ್ರ ಏನು ಏನು ಹೇಳಿದ್ರೂ ಗೊತ್ತಿಲ್ಲ ಮುಖ ಕಟ್ಟುವಾಯ್ತು ಅವರು ನನ್ನನ್ನು ಬಳಿಗೆ ಕರೆದು ಹೇಳಿದರು ಕೇಳಿದರೆ ಏನಪ್ಪಾ ಈ ಅವಿವೇಕವನ್ನು ಅಂತ ಕೇಳಿದರು ಅಂತೆ ಭಾಷಣ ಬಂದವರು ಕೇಳಿದರೆ ಏನಪ್ಪ ಏನು ಅನಿಸುತ್ತೆ ಏನು ಸರ್ ಅದು ಎಂದು ನಾನು ಕೇಳಿದೆ ಗೊತ್ತಿಲ್ಲವೇ ಅವನು ಬಂದು ಹೇಳಿದಾನ ಶಿಶ್ಯಾವನೊಬ್ಬನು ಗೊತ್ತಿಲ್ಲವೆ ಬಸವಣ್ಣನಗುಡಿಯ ಸಮೀಪದಲ್ಲಿರುವ ದೊಡ್ಡ ಗಣಪತಿಯ ಸನ್ನಿಧಿಯಲ್ಲಿ ಕಖಶಾಸ್ತ್ರಿಗಳು ಯಾರೋಬ್ಬರು ಕಖಶಾಸ್ತ್ರಿಗಳು ಲಕ್ಷ ಮೋದಕ ಯಾಗೋ ನಡೆಸುತ್ತಿದ್ದಾರಲ್ಲ ನಿನ್ನೆ ಅಲ್ಲಿ ರಾತ್ರಿ ನಡೀತಂತೆ ಅಸಂಗತ ನೀನು ರಾತ್ರಿ ನಡೀತಂತೆ ಇದು ಏನಾಯಿತು ಅಂದರೆ ಋತುಕುಗಳ ಪೈಕಿ ಒಬ್ಬಾತ ಅಲ್ಪಸಂಖ್ಯೆಗಾಗಿ ಹೋದವನು ಮತ್ತು ಕಾಲು ಕೂಡ ತೊಳೆಯದೆ ಆಚಮನ ಮಾಡದೆ ಪುನಃ ಹೋಮಕ್ಕೆ ಕುಳಿತು ಆಹುತಿ ಹಾಕಿದ್ದನಂತೆ ಏನಪ್ಪ ಈ ಅನ್ಯಾಯ ಎಲ್ಲೋ ಆದದ್ದು ಇವತ್ತು ತಲೆ ಕೆಡಿಸ್ಕೊಂಡಿದ್ದಾರೆ ನನಗೆ ಕೊಂಚ ನಗು ಬಂತು ಏನಪ್ಪ ನಗುತ್ತೀರಿ ಇಷ್ಟೇನೇ ಧರ್ಮಶ್ರದ್ಧೆ ನಿಮಗೆ ಅಂತ ಕೇಳಿದರು ಅಂತ ಡಿ ವಿ ಜಿ ಅದಕ್ಕೆ ಡಿ ವಿ ಜಿ ಹೇಳಿದರು ನಾವೇನು ಮಾಡೋಕ್ಕಾಗುತ್ತೆ ಸರ್ ಇವರು ಪ್ರಾಗ್ಮ್ಯಾಟಿಕ್ ಇವರು ಅವರು ಏನು ಮಾಡುವುದೇ ಆತನ ದಂಡಿಸ್ಬೇಕಪ್ಪ ಇಂಥವ್ರು ಬ್ರಾಹ್ಮಣ ಮಂಡಲಿಯಲ್ಲಿ ಇಲ್ಲದಂತೆ ಮಾಡಬೇಕು ನಾರಾಯಣಪ್ಪನವ್ರ ತೀರ್ಮಾನ ಅದೆಲ್ಲ ಸರಿ ಡಿ ಆದರೆ ಅದು ನಿಜವೋ ಹಾಗೆ ನಡೆದದ್ದನ್ನು ನೋಡಿದವರು ಯಾರು ಡಿ ವಿ ತನಿಖೇಶ್ವರ ಆಯ್ತಿನ ವೆಂಕಟ ನಾರಾಯಣಪ್ಪನವರು ಚೇಚಾಶಾಸ್ತ್ರಿಗಳು ಹೇಳುತ್ತಾರಲ್ಲ ಅವ್ನು ಕ ಮಾಡಿದವರು ಯಾಗ ಚೇಚಾಶಾಸ್ತ್ರಿಗಳು ಹೇಳುತ್ತಾರಲ್ಲ ಅವರು ಸುಳ್ಳು ಹೇಳುತ್ತಾರೆಯೇ ಅಂತ ಕೇಳಿದರು ಅದಕ್ಕೆ ಡಿ ವಿ ಜಿ ಹೇಳಿದರು ಸುಳ್ಳು ಅಲ್ಲ ಎಂದುಕೊಳ್ಳೋಣ ತಪ್ಪು ತಿಳುವಳಿಕೆ ಎಂದು ಹೇಳಿರಬಹುದಲ್ಲ ಸುಳ್ಳು ಹೇಳಿರಲಿಕ್ಕಿಲ್ಲ ತಪ್ಪು ತಿಳುವಳಿಕೆ ಆಗಿರಬಹುದಲ್ಲ ಆ ಬ್ರಾಹ್ಮಣ ಮೂಗುಸೀದುವುದಕ್ಕೋ ಮೈ ತುರಿಸಿಕೊಳ್ಳೋದಕ್ಕೋ ಹೊಟ್ಟೆ ಉಬ್ಬರ ಕಳೆದುಕೊಳ್ಳೋದಕ್ಕೋ ಒಂದು ಕ್ಷಣ ಹೊರಗೆ ಹೋಗಿರಬಹುದಪ್ಪ ಅದರಿಂದ ಮೈಲಿಗಾಯಿತು ಅಂದು ನಾವು ಹೇಗೆ ನಿಶ್ಚಯಕ್ಕೆ ಬರೋದು ಮೊದಲೇ ಅವ್ರು ಕನ್ಫ್ಯೂಸ್ ಆಗಿದ್ದಾರೆ ಇನ್ನಿಷ್ಟು ಹೇಳ್ತಾ ಇದ್ರೊಳಗೆ ಇಷ್ಟಕ್ಕೂ ಆ ಬ್ರಾಹ್ಮಣನನ್ನು ಒಂದು ಮಾತು ಕೇಳಬೇಡವೆ ಜಸ್ಟಿಸ್ ಅಲ್ಲ ಇವ್ರದ್ದು ಮಮ್ಮ ಕೇಳಬೇಡವೆ ಆತನನ್ನು ಕೇಳದೆಯೇ ದಂಡಿಸುವುದು ನ್ಯಾಯವಾಗುತ್ತದೆಯೇ ಆತನನ್ನು ವಿಚಾರಿಸಿಕೊಂಡು ಈ ಪುಕಾರು ಮಾಡದ ಮನುಷ್ಯನ ವಿಷಯದಲ್ಲಿ ಆತ ಏನು ಹೇಳುತ್ತಾನೋ ಜಾರಿ ಹೇಳಿದಾನೆ ನಿಮ್ಗೆ ಏನೊಬ್ಬನು ಅವನು ಕೇಳಿ ಇವನ ಬಗ್ಗೆ ಹೇಳ್ತಾನೋ ಒಂದು ಮೂರು ಮಾತು ಈ ವಿಚಾರಣೆಯ ಅವಸರದಲ್ಲಿ ವಿಷಯ ಎಲ್ಲಿಂದೆಲ್ಲಿಗೂ ಹೋಗಿ ನಾವು ಯಾರ್ಯಾರನ್ನೋ ಸಾಕ್ಷ್ಯಕ್ಕೆ ಕರೆಯಬೇಕಾದೀತು ಆಗ ಯಾರು ಯಾರು ಯಾರು ಯಾರನ್ನೆತ್ತಿ ಹಾಕಿಯಾರೋ ಸತ್ಯ ತಿಳಿಯುವುದು ನಮಗೆ ಇನ್ನು ಕಷ್ಟವಾಗುತ್ತದೆ ಅದರಿಂದ ಆಗುವ ಫಲ ಮತ್ತಷ್ಟು ಮತ್ಸರ ಮತ್ತಷ್ಟು ವೈಷಮ್ಯ ಭಾಳ ಕನ್ಫ್ಯೂಸ್ ಆಗೋಯ್ತವ್ರಿಗೆ ಹಾಗಾದರೆ ನಾನು ಏನು ಮಾಡಬೇಕಂತೀರಿ ಅವೆಲ್ಲ ಸರಿಯೋ ಅಂತ ಕೇಳಿದರು ಇದನ್ನು ಕೇಳಿದ ಅದನ್ನು ನೆನಪಾಗೋದೊಂದು ಇಂಟ್ರೆಸ್ಟಿಂಗ್ ಘಟನೆ ಭಾಳ ದ್ವಂದ್ವದಲ್ಲಿದ್ದಾಗ ಹೇಳ್ತಾರೆ If you can't solve a problem which is very confusing, the best solution is to confuse them more. The solutions are not. If you are confused, you can't tell me. You are the professor. Who is three chapati? Three chapati is the solution. They are the only one who is the professor. They are the professor. They are the same. You are the same. You are the three. What is the problem? ಅಂತ ಕೇಳಿದ್ರಂತೆ ಏನು ಸರ್ ಮೂರಕ್ಕೂ ಅದೇ ಉತ್ತರ ಐದಕ್ಕೂ ಅದೇ ಉತ್ತರ ಅಲ್ವಾ ಅಂತ ಹೇಳಿದ್ರಂತೆ ಅದು ಹೋಯ್ತು ತಪ್ಪು ಹೋಗ್ಬಿಡ್ತು ಇನ್ನೊಂದು ಹಂಥದ್ದು ಬುದ್ಧಿವಂತಿಕೆ ಹೇಳು ಅಂತ ಹೇಳಿದ್ರಂತೆ ಇಲ್ಲಿ ಆಫೀಸಲ್ಲಿ ಚೇಂಬರಲ್ಲಿ ಬೇಡ ಸರ್ ಹೊರಗಡೆ ಹೋಗೋಣ ಬನ್ನಿ ಅಂತ ಅವ್ನು ಕರ್ಕೊಂಡು ಆ ಕಾಲೇಜ್ ಗ್ರೌಂಡಿಗೆ ಹೋದರು ದೊಡ್ಡ ಗ್ರೌಂಡು ಮೈದಾನ ಪ್ರಿನ್ಸಿಪಾಲ್ರು ಈ ಹುಡುಗ ಹೋಗಿದ್ದಾರೆ ಆ ಹುಡುಗ ಹೇಳಿದಂತೆ ಸರ್ ಇದು ಭಾಳ ಇಂಟೆಲಿಜೆಂಟ್ ಆಗಿರುವಂಥದ್ದು ನೀವು ಪ್ರಿನ್ಸಿಪಾಲ್ ಆದ್ದರಿಂದ ನಾನು ಭಾಳ ಇಂಟೆಲಿಜೆಂಟೇ ಹೇಳಬೇಕಲ್ವಾ ವಿಚಾರ ಮಾಡಿ ಲಕ್ಷ್ಯ ಇಟ್ಟು ಕೇಳಿ ಸರ್ ಸಮಸ್ಯೆ ಬಹಳ ಕಷ್ಟವಾದದ್ದು ನೀವು ಬಿಡಿಸ್ತೀರಿ ಗೊತ್ತಿದೆ ನನಗೆ ಅಂತ ಹೇಳಿಬಿಟ್ಟು ಸರ್ ಕಲ್ಪನೆ ಮಾಡಿಕೊಳ್ಳಿ ಸರ್ ಇದು ದೊಡ್ಡ ಮೈದಾನ ಸರ್ ಈ ದೊಡ್ಡ ಮೈದಾನದಲ್ಲಿ ಇಲ್ಲೊಬ್ಬ ನಿಂತ್ಕೊಂಡಿದ್ದಾನೆ ಅವನ ಹೆಸರು ಚಂದ್ರಶೇಖರ ಅವನ ಮುಂದೆ ಇನ್ನೊಬ್ಬಿದ್ದಾನೆ ಅವನು ರಾಜಶೇಖರ ಗೊತ್ತಾಯ್ತಾ ಸರ್ ದೊಡ್ಡ ಮೈದಾನ ಮೈದಾನದಲ್ಲಿ ಇಬ್ಬರೇ ಚಂದ್ರಶೇಖರ ರಾಜಶೇಖರ ರಾಜಶೇಖರ ಎಡಕ್ಕಿದ್ದಾನೆ ಚಂದ್ರಶೇಖರ ಬಲಕ್ಕಿದ್ದಾನೆ ಸಾರಿ ಸಾರಿ ಸರ್ ಸಾರಿ ಸರ್ ಚಂದ್ರಶೇಖರ ಬಲಕ್ಕಿದ್ದಾನೆ ರಾಜಶೇಖರ ಎಡಕ್ಕಿದ್ದಾನೆ ಯಾವುದು ಮರಿಬೇಡಿ ಸರ್ ಭಾಳ ಮುಖ್ಯವಾದಂಥ ವಿಷಯಗಳೆಲ್ಲ ದೊಡ್ಡ ಮೈದಾನ ರಾಜಶೇಖರ ಚಂದ್ರಶೇಖರ ಇಬ್ಬರು ಗೆಳೆಯರು ಎದರ ಬದರ ನಿಂತಿದ್ದಾರೆ ಚಂದ್ರಶೇಖರ ಎಡಕ್ಕೆ ರಾಜಶೇಖರ ಬಲಕ್ಕೆ ಆವಾಗ ರಾಜಶೇಖರ ಹೇಳಿದ್ದಂತೆ ಚಂದ್ರಶೇಖರ ನೋಡೋ ನನ್ನ ಕೈಯಲ್ಲಿ ಏನಿದೆ ಗೊತ್ತಾಯ್ತಲ್ಲ ಸರ್ ದೊಡ್ಡ ಮೈದಾನ ರಾಜಶೇಖರ ಚಂದ್ರಶೇಖರ ಎಡಕ್ಕೆ ಚಂದ್ರಶೇಖರ ಬಲಕ್ಕೆ ರಾಜಶೇಖರ ಚಂದ್ರಶ ರಾಜಶೇಖರ ಹೇಳಿದೆ ಚಂದ್ರಶೇಖರನಿಗೆ ಚಂದ್ರಶೇಖರ ನೋಡೋ ಏನಿದೆ ನನ್ನ ಕೈಯಲ್ಲಿ ಅವನು ಏನಿದೆ ನಿನ್ನ ಕೈಯಲ್ಲಿ ಎಂದ ನನ್ನ ಕೈಯಲ್ಲಿ ಒಂದು ಚೀಲ ಇದೆ ಎಂದವನು ಸರ್ ಯಾವುದನ್ನು ಮರಿಬೇಡಿ ಭಾಳ ಮುಖ್ಯ ಅಂಶಗಳೆಲ್ಲನು ದೊಡ್ಡ ಮೈದಾನ ರಾಜಶೇಖರ ಚಂದ್ರಶೇಖರ ಚಂದ್ರಶೇಖರ ಎಡಕ್ಕೆ ಅಲ್ಲ ಎಡ ಎಡಕ ಎಡಕ್ಕೆ ಎಡಕ್ಕೆ ಬಲಕ್ಕೆ ಚಂದ ರಾಜಶೇಖರ ಚಂದ್ರಶೇಖರ ಹೇಳಿದನ ರಾಜಶೇಖರ ಹೇಳಿದನ ಈ ಶೇಖರ ಶೇಖರ ತಲೆ ಕೆಟ್ಟು ಹೋಯ್ತವ್ರು ಅವನು ಹೇಳ್ದಂತೆ ನನ್ನ ಚೀಲ ಕೈಯಲ್ಲಿ ಒಂದು ಏನಿದೆ ಚೀಲ ಇದೆ ಅಂತ ಹೇಳಿದೆ ಇನ್ನು ಮುಂದುವರೆದವನು ಚಂದ್ರಶೇಖರ ಸರಿಯಾಗಿ ಕೇಳಿಸ್ಕೋ ನನ್ನ ಚೀಲದಲ್ಲಿ ಏನಿದೆ ಗೊತ್ತೋ ಗೊತ್ತಿಲ್ಲ ಅಂದ ತಿಳ್ಕೊ ಮೈದಾನ ರಾಜಶೇಖರ ಚಂದ್ರಶೇಖರ ಎಡಕ್ಕೆ ಚಂದ್ರಶೇಖರ ಬಲಕ್ಕೆ ರಾಜಶೇಖರ ಅವನ ಕೈಯಲ್ಲಿ ಚೀಲ ಅವನು ಹೇಳ್ದ ನನ್ನ ಚೀಲದೊಳಗೆ ಮೂರು ತತ್ತಿ ಇದೆ ಆ ತತ್ತಿ ಮೇಲೆ ಬೆಳ್ಳಗಿದೆ ಒಳಗೆ ಹಳದಿ ಇದೆ ಅಂಥೇಳ್ದ ಮತ್ತೆ ಚಂದ್ರಶೇಖರ ರಾಜಶೇಖರ ಮೈದಾನ ಎಲ್ಲ ಹೇಳಿಬಿಟ್ಟು ಕೊನೆಗೆ ಹುಡುಗ ಕೇಳಿದಂತೆ ಸರ್ ಕಠಿಣವಾದ ಸಮಸ್ಯೆ ಹಾಗಾದರೆ ಚಂದ್ರಶೇಖರನ ಕೈಯಲ್ಲಿ ಏನಿತ್ತು ಅವ್ರ ತಲೆ ಕೆಟ್ಟೋಗಿತ್ತು ಕೇಳಿ ಕೆ ರಾಜಶೇಖರ್ ಚಂದ್ರಶೇಖರ ಅಂದು ಅವ್ನು ಕ್ಯಾಂಟೀನಿಗೆ ಕರ್ಕೊಂಡು ಹೋದ್ರಂತೆ ಕರ್ಕೊಂಡು ಹೋಗಿಬಿಟ್ಟು ಕೂಡಿಸಿ ಯಾರಿಲ್ಲ ನೋಡಿ ನೀನೇ ಹೇಳಿಬಿಡೋ ಚೀಲ್ದಲ್ಲೇನಿತ್ತು ಅಂತ ಹೇಳಿದ್ರಂತೆ ಅವ್ರು ಮೊದಲೇ ಕನ್ಫ್ಯೂಸ್ ಆಗಿದ್ದರು ಇನ್ನಿಷ್ಟು ಕನ್ಫ್ಯೂಸ್ ಮಾಡಿ ಸೊಲ್ಯೂಷನ್ ಕೊಡೋದು ಬೇಕಾಗಿಲ್ಲ ಇಲ್ಲಿ ಹೇಗೆ ಬಂದಿದೆ ಅವ್ರು ಇನ್ನೇನು ಮಾಡಬೇಕು ಅಂದರೆ ಹೇಳ್ತಾರಂತೆ ಇನ್ನೇನು ಮಾಡಬೇಡಿ ನಾವು ಮಾಡಬೇಕಾದದ್ದು ಏನೂ ಇಲ್ಲ ಇದು ನಮ್ಮ ಅವಶ್ಯ ಕರ್ತವ್ಯಕ್ಕೆ ಸೇರಿದ ವಿಚಾರವಲ್ಲ ಡಿವಿಜ್ ಹೆಂಗೆ ಸಾಲ್ವ್ ಮಾಡ್ತಾರೆ ಅಲ್ಲೆಲ್ಲೋ ಪ್ರಾಬ್ಲಮ್ ಆಗ್ತಾ ಇದ್ದೀನಿ ಇವಾಗ ತಲೆ ಕೆಡಿಸ್ಕೊತೀರಿ ಯಾರು ಯಾರು ವಿಷಯದಲ್ಲೂ ಆಡಿದ ಕ್ಷುದ್ರವನ್ನು ನಾವು ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಆ ವೇಳೆಗೆ ಶ್ರೀಮಾನ್ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಾವಿದ್ದ ಕಡೆಗೆ ಬಂದರು ನಮ್ಮ ಅದೃಷ್ಟದಿಂದ ಅವರು ನನ್ನ ಪಕ್ಷವನ್ನು ಸಮರ್ಥನೆ ಮಾಡಿದರು ಅವ್ರು ಹೇಳಿದ್ರಂತೆ ಈ ವೈದಿಕ ಬ್ರಾಹ್ಮಣರ ಜಗಳ ಮೊದಲು ಕೊನೆ ಇಲ್ಲದ್ದು ಇದಕ್ಕೆ ನೀವು ಕೈ ಹಾಕಿದರೆ ಕೆಂಪಿರುವೆ ಗೂಡಿನಲ್ಲಿ ಕೈ ಇಟ್ಟ ಹಾಗೆ ಆಗುತ್ತದೆ ಅಂತ ಹೇಳಿದ್ರಂತೆ ಕಂಪೀರು ಕೈ ಇಷ್ಟು ಹೊತ್ತಿಗೆ ವೆಂಕಟನಾರಾಯಣಪ್ಪನವರು ಉದ್ವೇಗ ಕೊಂಚ ಎಳೆದಿತ್ತು ಇಳಿಲಾರ್ದು ಏನಾಗುತ್ತೆ ಇಷ್ಟೆಲ್ಲ ಹೇಳಿದ್ಮಿ ಇಳಿದಿತ್ತು ಏನಪ್ಪ ನೀವೆಲ್ಲ ಹೀಗೆ ಏನತ್ತೀರಾ ಎಂದು ಕೇಳಿದ್ರಂತೆ ಕೊನೆಗೆ ಆ ವಿಚಾರವನ್ನು ಅಲ್ಲೇ ಬಿಟ್ಟು ಬಿಡತಕ್ಕಂಥಂದು ತೀರ್ಮಾನಕ್ಕೆ ಬಂದದ್ದಾಯಿತು ಗವಿಟ್ಟು ಗಮನಿಸಿ ಎಷ್ಟು ಇನ್ನೋಸೆನ್ಸ್ ಇದೆ ಅಲ್ಲಿ ಅಂತ ಇನ್ನೋಸೆನ್ಸ್ ಅಷ್ಟೇ ಅಲ್ಲ ಕನ್ಸರ್ನ್ ಫಾರ್ ಅದರ್ಸ್ ಎಲ್ಲೋ ಏನೋ ಆದರೆ ಅಯ್ಯೋ ನಮ್ಮ ಧರ್ಮ ಹಾಳಾಗಿ ಹೋಯ್ತಲ್ಲ ಅಂತ ಚಿಂತೆ ಮಾಡುವಷ್ಟು ಚಿಂತೆ ಅವ್ರದ್ದು ಇಲ್ತಂದರು ಅದಕ್ಕೆ ಸೊಲ್ಯೂಷನ್ ಕೊಟ್ಟದ್ದು ಹೇಗಿದೆ ಅಂತ ಎಷ್ಟು ಮುಗ್ಧರಾಗಿದ್ದರವರು ಅಂತ ಹೇಳ್ತಾರೆ ಇಷ್ಟು ಪ್ರಪಂಚವನ್ನು ನೋಡಿದವರು ದೊಡ್ಡ ಸ್ಥಾನಕ್ಕೆ ಹೋದಂಥವರು ಪ್ರೊಫೆಸರ್ ಆಗಿದ್ದಂಥವರು ಸಂಸ್ಥೆ ನಡೆಸುವಂಥವರು ಎಷ್ಟು ಮುಗ್ಧರಾಗಿದ್ದರು ಅಂತ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಇಟ್ ಈಸ್ ಸೋ ಈಸಿ ಟು ರಿಮೇನ್ ಇಗ್ನೊರೆಂಟ್ ಥ್ರೂ ಅಟ್ ಲೈಫ್ ವಟ್ ಈಸ್ ಇಂಪಾಸಿಬಲ್ ಟು ರಿಮೇನ್ ಇನ್ನೋಸೆಂಟ್ ಮೂರ್ಖರಾಗಿ ಇರಬಹುದು ಯಾರಾದರೂ ಆದರೆ ಮುಗ್ಧರಾಗಿರೋದು ಭಾಳ ಕಷ್ಟ ಆಗುತ್ತೆ ನಾರಣರಪ್ಪನವರು ಮುಗ್ಧರಾಗಿ ಉಳಿದಿದ್ದರು ಕೊನೆವರೆಗೂ ಅಂತ ಆ ಮುಗ್ಧತೆ ಬಗ್ಗೆ ಒಂದು ಹೇಳ್ತಾರೆ ಹೇಗಿದೆ ಅಂತ ವೆಂಕಟನಾರಾಯಣಪ್ಪನವರು ಹೆಚ್ಚು ಲೋಕ ತಿಳಿದವರಲ್ಲ ಲೋಕ ನೋಡಿದವರು ಈ ವ್ಯವಹಾರ ಜ್ಞಾನ ಒಳಗಿನ ಕಸರತ್ತು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಕೆಲವು ವೇಷಗಳು ಅವರಿಗೆ ಅರ್ಥವಾಗುತ್ತಿರಲಿಲ್ಲ ವೇಷ ಹಾಕೋತಾ ಮುಖವಾಡ ಅದು ಅರ್ಥ ಇನೋಸೆಂಟ್ ಮನುಷ್ಯ ಮುಗ್ಧ ಮನುಷ್ಯ ಅರ್ಥ ಆಗ್ತಿರಲಿಲ್ಲ ಅವರು ಸ್ನೇಹಿತರೊಬ್ಬರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೋಗಿಯಾಗಿ ಮಲಗಿದ್ದರು ಚಿತ್ರ ಗಮನಿಸ್ಕೊಳ್ಳಿ ತುಂಬ ಸ್ನೇಹಿತರಾದವರು ಮಲ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಆತನನ್ನು ವಿಚಾರಿಸಿಕೊಂಡು ಬರುವುದಕ್ಕಾಗಿ ವೆಂಕಟನಾರಾಯಣಪ್ಪನವರು ದಿನವೂ ಅಲ್ಲಿಗೆ ಹೋಗಿ ಬರುತ್ತಿದ್ದರು ಇವರು ಅಲ್ಲಿಗೆ ಒಬ್ಬ ಹೆಂಗಸು ಆ ರೋಗಿಯ ಬಳಿ ಕುಳಿತು ಅಳುತ್ತಿದ್ದಳು ಸ್ನೇಹಿತ ಅವನ ಪಕ್ಕದಲ್ಲಿ ಒಬ್ಬ ಹೆಂಗಸು ಕುಳಿತು ಅಳತಾ ಇದ್ದ ದಿನ ಅಳತಾಯಿದ್ದಂತೆ ಆದರೆ ಆಕೆಯ ಮೈ ಮೇಲೆ ಸೊಗಸಾದ ಹೊಸ ಸೀರೆ ಮೈ ತುಂಬ ಚಿನ್ನದ ರತ್ನದ ಒಡವೆಗಳು ಕಾಣುತ್ತಿದ್ದವು ತಲೆಯಲ್ಲಿ ತುಂಬ ಹೂ ಮುಡಿದುಕೊಂಡಿರುತ್ತಿದ್ದರು ಒಂದು ಸಂಜೆ ವೆಂಕಟನಾರಾಯಣಪ್ಪನವರು ಅಲ್ಲಿಗೆ ಹೋಗಿ ಬಂದಾಗ ಮತ್ತೊಬ್ಬ ಸ್ನೇಹಿತರು ಅಲ್ಲಿಗೆ ಬಂದು ಸೇರಿದರು ಚಿತ್ರ ಗಮನಿಸ್ಕೊಳ್ಳಿ ಸ್ನೇಹಿತನ ನೋಡೋಕೆ ಹೋಗಿದ್ದಾರೆ ಅಲ್ಲಿ ಅವರು ಹೆಂಡ್ತಿ ಕುತ್ಕೊಂಡು ದಿನಾಲೂ ಅಳ್ತಾರೆ ದಿನ ಆಕೆ ಅಲಂಕಾರ ಮಾಡ್ಕೊಂಡು ಕೂತಿದ್ದಾರೆ ವೆಂಕಟನಾರಾಯಣಪ್ಪನವರು ಈ ಸ್ನೇಹಿತನನ್ನು ಕುರಿತು ಕೇಳಿದರು ಏನಪ್ಪ ಇದು ಈಕೆ ಮಾಡೋದು ದಿನಾಲೂ ಹೀಗೆ ಅಳ್ತಾಳಲ್ಲ ಅಂತ ಕೇಳಿದ್ರಂತೆ ಯಾಕೆ ಅಳ್ತಾಳೆ ಅಂತ ಈಕೆ ಗತಿ ಏನಾದೀತು ಅವ್ನಿಗೆ ಅಧೈರ್ವಾಗ ಅಧೈರ್ಯವಾಗುತ್ತಲ್ಲ ದಿನ ಅಳುತ್ತಾ ಇದ್ದರೆ ಮುಂದುವ ಪಾಪ ಅವನೇ ಸಂಕಟದಲ್ಲಿದ್ದಾನೆ ಅವ್ನು ಧೈರ್ಯ ಹೇಳಬೇಕ ಇಲ್ಲ ಮುಂದೆ ಅಳುತ್ತಾ ಇದ್ದರೆ ಅವ್ನು ಧೈರ್ಯ ಹೋಗಲ್ವ ಅದಕ್ಕೆ ಹೇಳ್ತಾರೆ ಅವನು ಅಧೈರ್ಯವಾಗುತ್ತಲ್ಲ ಸ್ನೇಹಿತ ಕೊಂಚ ಸುಮ್ಮನಿದ್ದು ಆಸ್ಪತ್ರೆಯಿಂದ ಹೊರಗೆ ಬಂದ ಮೇಲೆ ತಿಳಿಯದೆ ಆಕೆ ಆತನ ಹೆಂಡತಿ ಅಂತ ಹೇಳಿದ್ರಂತೆ ವೆಂಕಟನಾರಾಯಣಪ್ಪನವರು ಅದು ಸರಿಯೇ ಆಕೆ ಹೀಗೆ ದಿನವೂ ಅಳುವುದೇಕೆ ಅಂತ ಕೇಳಿದ್ರಂತೆ ಸ್ನೇಹಿತ ತನ್ನ ವಿಷಯದಲ್ಲಿ ಹೆಂಡತಿ ಎಷ್ಟು ಚಿಂತೆ ಎಂದು ಗಂಡನು ಕಳವಳಪಡುವಂತೆ ಮಾಡುವುದಕ್ಕೋಸ್ಕರ ಪಾಪ ಎಷ್ಟು ಹಚ್ಕೊಂಡಿದ್ದಾಳೆ ನನ್ನ ಎಷ್ಟು ಅಳುತ್ತಾಳೆ ನಾನು ನೋಡಿ ಎಂತ ಸಂತೋಷ ಪಡಬೇಕು ಅವನು ಆಹಾ ನನ್ನ ಹೆಂಡತಿ ಎಂಥ ಪತಿವ್ರತೆ ಎಂದು ಆತ ತಿಳಿದುಕೊಳ್ಳಬೇಡವೇ ಅನ್ನಂತೆ ವೆಂಕಟನಾರಾಯಣಪ್ಪನು ಹಾಗಾದರೆ ಅವನಿಗೆ ಶೃಂಗಾರ ಮಾಡಿಕೊಂಡು ಬರೋದು ಯಾಕೆ ಕೇಳೋದು ಸಿಂಗಾರ ಮಾಡಿಕೊಂಡು ಬರೋದು ಅದಕ್ಕೆ ಸ್ನೇಹಿತ ಗಂಡನು ಸಂತೋಷ ಅಳೋದು ಪತಿವ್ರತೆ ಎಂದು ತೋರಿಸೋದಕ್ಕೆ ಒಳ್ಳೆಯ ಬಟ್ಟೆ ಹಾಕ್ಕೊಂಡು ಬರೋದು ಗಂಡ ಸಂತೋಷ ಸಂತೋಷಪಟ್ಟು ಉತ್ಸಾಹ ತಾಳಿ ಆದಷ್ಟು ದಿನ ಬದುಕಲೆಂದು ಅಂತ ಸ್ನೇಹಿತರು ಹೇಳಿದ್ರಂತೆ ಇದೇನಪ್ಪ ಇದು ಅಳು ಸೊಗಸು ಎಲ್ಲೂ ಒಂದು ಸರಿಯೇ ಎರಡು ಒಂದೇ ಸಲ ಆಗತ್ತಲ್ಲ ಅಳುವುದು ಸೊಗಸು ಸರಿಯೇ ಅಂತ ಕೇಳಿದ್ರಂತೆ ಸ್ನೇಹಿತ ಹೇಳಿದಂತೆ ನಿಮಗೆ ಈ ವಿಷಯ ತಿಳಿಯುವುದಿಲ್ಲ ಆಚಾರ್ಯರೇ ತಿಳಿಯೋದಿಲ್ಲ ಗೋಳು ಗಂಡನಿಗೆ ಸೊಗಸು ಬೀದಿ ಅವರಿಗೆ ಎಷ್ಟು ಚೆನ್ನಾಗಿರೋ ಮಾತನಾಡಿ ಗೋಳು ಗಂಡನಿಗೆ ಸೊಗಸು ಬೀದಿ ಅವರಿಗೆ ಆಗಿರ ಅರ್ಥ ಆಯಿತು ವೆಂಕಟನಾಡಪ್ಪನವ್ರಿಗೆ ಅಯ್ಯೋ ಎಲ್ಲಾದರೂ ಹಾಳಾಗಿ ಹೋಗಲಿ ಅವನು ಈ ವಿಷಯ ಚಿಂತಿಸಿದ್ರೆ ಸಾಕು ಅವನು ತಲೆ ಬಂದ ಗತಿ ಏನಿದು ಕೊನೆಗೆ ಸೆಂಟೆನ್ಸಸ್ ಚೆನ್ನಾಗಿ ಬರೀತು ಡಿ ವಿಚಿದು ಅದೊಂದು ಸಲ ಓ ಹೆನ್ರಿ ಸ್ಟೈಲ್ ಬರುತ್ತೆ ಕೆಲವೊಂದು ಸಲ ಎತ್ತ ತೊಗೊಂಡು ಟಪ್ಪನ್ನು ಮುಗಿಸ್ಬಿಡ್ತಾರೆ ಅಲ್ಲಿಗೆ ಅವ್ರು ಅಂದ್ಬಿಟ್ಟು ಎಲ್ಲಾದರೂ ಹಾಳಾಗೋಗಲಿ ಅವನು ವಿಷಯ ಚಿಂತಿಸಿದ್ರೆ ಸಾಕು ಅಂತಂದ ತಕ್ಷಣ ಮುಂದಿನ ಸಾಲ ಬರುತ್ತೆ ಕೆಲವು ದಿನಗಳ ನಂತರ ಆ ರೋಗಿ ಪರಮಪದವನ್ನು ಸೇರಿದನಂತೆ ಅವನಿಗೂ ಗೊತ್ತಾಯ್ತು ಆನಂತರ ಇನ್ನೊಂದು ಮುಖ ವೆಂಕಟನಾರಾಯಣಪ್ಪನವ್ರದು ನೋಡಿ ಕಲ್ಪನೆ ಮಾಡಿಕೊಳ್ಳಿ ಸಾಹಿತ್ಯ ಸೇವೆ ಮಾಡುವಂಥವರು ನಿಷ್ಠರವಾದಿ ಪ್ರೀತಿ ಉಳ್ಳವರು ಯಾರನ್ನೂ ನೋಯಿಸುವಂಥವರಲ್ಲ ಮುಗ್ಧರಾಗಿದ್ದಂಥವರು ಮಡಿ ಇದ್ದಂಥವರು ಅವ್ರ ಪ್ರಯೋಗ ಸಾಮರ್ಥ್ಯ ಇದೆಯಲ್ಲ ಹೊಸದ ಹೊಸದಾಗ ಪ್ರಯೋಗ ಮಾಡಬೇಕೇನಾದರೂ ಧೈರ್ಯ ನೋಡಿ ಅವ್ರಿಗೆ ಅನಿಸ್ತಂತೆ ವೆಂಕಟನಾರಾಯಣಪ್ಪನವರು ನಿರಾಡಂಬರದ ಜೀವನದಲ್ಲಿ ಒಲಮೆ ಉಳ್ಳವರು ಬ್ರಾಹ್ಮಣ ಜೀವನ ಹೇಗೆ ಬ್ರಾಹ್ಮಣ ಧರ್ಮವನ್ನು ಉಳಿಸುವುದು ಹೇಗೆ ಈ ಪ್ರಶ್ನೆಗಳು ಸತತವಾಗಿ ಅವರನ್ನು ಕಾಡುತ್ತಿದ್ದೆವು ಅವ್ರ ತೀರ್ಮಾನಕ್ಕೆ ಬಂದ್ರಂತೆ ಏನು ತೀರ್ಮಾನ ಚೆನ್ನಾಗಿದೆ ನೋಡಿ ಕೃಷಿಯೇ ಇನ್ನು ಮುಂದೆ ಬ್ರಾಹ್ಮಣನಿಗೆ ತಕ್ಕ ಜೀವನ ಕೃಷಿ ಮಾಡಬೇಕು ಆದ್ದರಿಂದ ಅವನು ನಿರುಪಾಧಿಕವಾಗಿ ಜೀವನ ನಡೆಸಿ ತನ್ನ ಕುಲವಿದ್ಯೆಯನ್ನು ಉಳಿಸಿಕೊಂಡು ಲೋಕಕ್ಕೆ ಪ್ರಯೋಜನಕ್ಕನಾಗಬಹುದು ಎಂದು ದೃಢವಾಗಿ ನಂಬಿದ್ದರು ತೀರ್ಮಾನವಾದ ಮೇಲೆ ಅದನ್ನು ಕಾರ್ಯದಲ್ಲಿ ತರಬೇಕಷ್ಟೇ ಏನು ಮಾಡಿದರದಕ್ಕೆ ಕೃಷಿ ಮಾಡಬೇಕು ಅಂತ ತಲೆಯಲ್ಲಿ ಬಂದುಬಿಡ್ತು ಜಮೀನುಗಳನ್ನು ಹುಡುಕಲು ಆರಂಭಿಸಿದರು ಮಾಗಡಿ ರಸ್ತೆಯಲ್ಲಿ ಮೂರು ನಾಲ್ಕು ಮೈಲಿಗಳೊಳಗೆ ಒಂದು ತೋಟವನ್ನು ಕೊಂಡುಕೊಂಡ್ರು ತೋಟ ಕೊಂಡುಕೊಂಡ್ರು ಎಲ್ಲಿ ಫಿಸಿಕ್ಸು ಎಲ್ಲಿ ಮ್ಯಾಥಮೆಟಿಕ್ಸು ಎಲ್ಲಿ ಫಿಸಿಯಾಲಜಿ ಎಲ್ಲಿ ತೋಟ ಮಾಡೋದು ಅದರಲ್ಲಿ ಒಂದು ಮಾವಿನ ತೋಪು ಆ ತೋಪಿನಲ್ಲಿ ಮಧ್ಯಾಹ್ನ ಇವರು ನೋಡಿದಾಗ ಫಲ ಯಥೇಚ್ಛವಾಗಿರುತ್ತಿತ್ತು ಮಧ್ಯಾಹ್ನ ನೋಡಿದಾಗ ಮಾರನೇ ದಿನೇ ಬೆಳಗ್ಗೆ ಒಂದು ದೊಡ್ಡ ಕಾಯಿ ಈಚೂ ಇರುತ್ತಿರಲಿಲ್ಲ ಕಳ್ಳತನ ಮಾಡ್ಕೊಂಡು ಹೋಗೋರು ಜನ ಇಲ್ಲ ಅದರಲ್ಲಿ ಕಳ್ಳತನವಾಗುತ್ತಿದೆ ಎಂದು ವೆಂಕಟ ವೆಂಕಟನಾರಪ್ಪನವರು ಅನುಮಾನಿಸಿ ಕಳ್ಳತನವನ್ನು ತಪ್ಪಿಸಲು ಅಲ್ಲಿ ಒಂದು ದೀಪವನ್ನು ಇಡತಕ್ಕದ್ದೆಂದು ನಿರ್ಶಯಿಸಿದರು ದೀಪ ಇಡಬೇಕು ಅಂತ ಇನ್ನೂ ಅನುಕೂಲ ಆಯ್ತಲ್ಲ ಅವ್ರಿಗೆ ದೀಪ ಹಚ್ಚಿ ಮಾಡ್ಕೊಂಡು ತೊಗೊಂಡೋಗ್ತಾರೆ ಅವರು ಒಂದು ಲಾಂಧ್ರ ಸೀಮೆ ಎಣ್ಣೆ ಡಬ್ಬ ಇದು ಸಿದ್ಧಪಡಿಸಿಕೊಂಡು ಸಂಜೆ ಲಾಂಧ್ರ ಹೊತ್ತಿಸಿ ಬೆಳಕು ಮಾಡಿ ಮನೆಗೆ ಬಂದರು ಮಾರನೇ ದಿನ ನೋಡಿದಾಗ ಮಾವಿನಕಾಯಿಗಳ ಜೊತೆಗೆ ಲಾಂಧ್ರವು ಎಣ್ಣೆ ಡಬ್ಬವೂ ಮಾಯವಾಗಿದ್ದವು ಮಾಯವಾಗಿದ್ದವು ಆದರೆ ಎಕ್ಸ್ಪೆಕ್ಟೆಡ್ ಡೇ ಕಳೆತನ ಅಂತ ಆದರೆ ಅವ್ರ ರಿಯಾಕ್ಷನ್ ಹೇಗಿದೆ ನೋಡಿ ವೆಂಕಟನಾಡಪ್ಪ ರಿಯಾಕ್ಷನ್ ವೆಂಕಟನಾರಾಯಣಪ್ಪನವರು ಎಂಥ ಕ್ಲೇವರ್ ರ್ಯಾಸ್ಕಲ್ಸ್ ಅಲ್ಲಪ್ಪ ಎಂಥ ಕ್ಲೇವರ್ ರಾಸ್ಕಲ್ಸ್ ಅಲಪಾ ಎಂದು ಆಶ್ಚರ್ಯ ಜೊತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅವರಿಗೆ ಹೆಂಗೆ ಕಳ್ಕೊಂಡು ಹೋಗ್ತಾರೆ ಒಳ್ಳೆಯವರು ಅಂತ ತೋಟದ ವ್ಯಾಪಾರ ಹೀಗೆ ಮುಗಿಯಿತು ಅಷ್ಟಕ್ಕೆ ಬಿಟ್ಟರವರು ಆಮೇಲೆ ದೊಡ್ಡಬಳ್ಳಾಪುರದ ರೈಲ್ವೆ ಸ್ಟೇಷನಿನ ಬಳಿ ಒಂದು ಗದ್ದೆಯನ್ನು ಕೊಂಡರು ಸ್ವಂತ ವ್ಯವಸಾಯಕ್ಕಾಗಿ ತಾವೇ ಮಾಡೋದು ಗದ್ದೆ ನಡೆಸೋದು ಅಂತ ಪ್ರತಿದಿನವೂ ಬೆಳಗ್ಗೆ ಆನ್ಹಿಕ ಮುಗಿಸಿ ಸ್ವಯಂಪಾಕ ಭೋಜನ ಮಾಡಿಕೊಂಡು ಏಳು ಗಂಟೆಗೆ ಸರಿಯಾಗಿ ಮನೆಯಲ್ಲಿ ಬಿಡತಕ್ಕದ್ದು ಫಸ್ಟ್ ಬೆಲ್ಲ ಆಗಿ ಸೆಕೆಂಡ್ ಬೆಲ್ ಆಗುವಷ್ಟರೊಳಗೆ ರೈಲು ಹತ್ತುವುದು ಹೆಂಗೆ ಮಷೀನಿದ್ದಾಗಿಯೋದು ಆ ಟೈಮ್ಗೆ ಹೋಗಬೇಕು ಒಂದು ಕಡೆ ಇನ್ನೊಂದು ಕಡೆ ಬರೀತಾರೋರು ಫಸ್ಟ್ ಬೆಲ್ ಆಗೋದಕ್ಕಿಂತ ಮೊದಲು ಯಾವತ್ತೂ ಕಾಲಿಡಲಿಲ್ಲ ಸ್ಟೇಷನ್ನಲ್ಲಿ ಅವರು ಅಂತ ಫಸ್ಟ್ ಬೆಲ್ಲ ಆಗಿ ಸೆಕೆಂಡ್ ಆಗೋದ್ರೊಳಗೆ ಟ್ರೈನ್ ಹತ್ತಬೇಕು ಅಷ್ಟರ ಮಟ್ಟಿಗೆ ರೆಗ್ಯುಲರ್ ಹತ್ ಎಂಟೂವರೆ ಗಂಟೆಯೊಳಗಾಗಿ ಬಟ್ಟೆ ಬದಲಾಯಿಸಿ ನೇಗಲು ಗುದ್ದಲಿ ಇತ್ಯಾದಿಗಳನ್ನು ಕೈಗೆ ತೆಗೆದುಕೊಳ್ಳುವುದು ಇದು ಏರ್ಪಾಡು ಇದಕ್ಕಾಗಿ ರೈಲ್ವೆ ಪಾಸನ್ನು ತೆಗೆದಿಟ್ಟುಕೊಂಡಿದ್ದರು ಮಧ್ಯಾನ ಫಲಾಹಾರಕ್ಕಾಗಿ ಎರಡೇ ಎರಡು ಡಿವಿಜಿ ಬರೀತಾರೆ ಒನ್ ಪ್ಲಸ್ ಅಂತ ಬಾಳೆಹಣ್ಣು ಓದಲಿಕ್ಕಾಗಿ ಒಂದು ಪುಸ್ತಕ ಗಣಿತ ಲೆಕ್ಕ ಮಾಡಲಿಕ್ಕಾಗಿ ನಾಲ್ಕು ಬಿಳಿಯ ಕಾಗದ ಒಂದು ಪೆನ್ಸಿಲು ಇಷ್ಟನ್ನು ಯೂನಿವರ್ಸಿಟಿ ಪ್ರೇಕ್ಷಾ ಪತ್ರಿಕೆಗಳಿಗೆ ಆಚ್ಛಾದನೆಗೆ ಉಪಯೋಗಿಸುತ್ತಿದ್ದ ಬಟ್ಟೆ ಕಾಗದ ಚೀಲವೊಂದರಲ್ಲಿ ತುಂಬಿಕೊಂಡು ಹೋಗುತ್ತಿದ್ದರು ಇದನ್ನೆಲ್ಲ ತಗೊಂಡು ತೋಟಕ್ಕೆ ಹೋಗೋದು ಕೆಲಸ ಮಾಡೋದಕ್ಕೆ ಆ ನಡಿಗೆ ಜೂಜಿನ ಕುದುರೆಯೇ ನಡಿಗೆ ಆ ಜೋರ ನಡೆಯೋರು ಹಾಗೆ ಮಾಡಿಯೇ ಮೊಳಕಾಲ್ನೋವನ್ನು ತಂದುಕೊಂಡದ್ದವರು ಅದು ಹಾಗಿರಲಿ ಒಂದು ದಿನ ಸಂಜೆ ನಾನು ವೆಂಕಟಣ್ಣಯ್ಯ ಚಿಕ್ಕಪೇಟೆಯಿಂದ ಪೂರ್ವದ ಕಡೆಗೆ ಹೋಗುತ್ತಿದ್ದೆವು ವೆಂಕಟ ನಾರಾಯಣಪ್ಪನವರು ಎದುರುಗಡೆಯಿಂದ ಬರುತ್ತಿದ್ದರು ಇವರು ನೋಡಿದ ತಕ್ಷಣ ಹೇಳಿದ್ರಂತೆ ಏನಪ್ಪ ನಿಮ್ಮನ್ನೇ ನೋಡಬೇಕಂದಿದ್ದೆ ನನ್ನ ವೇಸ್ಟ್ ಕೋಸ್ಟಿಗ ವೇಸ್ಟ್ ಕೋಟಿಗಾಗಿ ಒಂದು ನಯವಾದ ಕಂಬಳಿ ವ್ಯಾಪಾರ ಮಾಡಿಕೊಡಿ ವೇಸ್ಟ್ ಕೋಟ್ ಹಾಕ್ಕೋಬೇಕು ಗದ್ದೆ ಮಾಡೋರು ಮಾಡಿಕೊಡಿ ಎಂದರು ಚಿಕ್ಕ ಕಾಶಿ ವಿಶ್ವೇಶ್ವರನ ಗುಡಿಯ ಪಕ್ಕದಲ್ಲಿ ನನಗೆ ಪರಿಚಿತರಾದ ಕಂಬಳಿ ವ್ಯಾಪಾರಿಗಳೊಬ್ಬರಿದ್ದರು ಅವರಲ್ಲಿ ಕಂಬಳಿ ಕೊಂಡುಕೊಟ್ಟು ಇದು ಯಾತಕ್ಕೆ ಎಂದು ಕೇಳಿದೆ ಅವರು ಉಳುವಾಗ ಅಗೆಯುವಾಗ ಮಳೆ ಚಳಿ ಮೈ ಬೆಚ್ಚಿಗಿರುವುದಕ್ಕೆ ಕಂಬಳಿಯ ವೇಸ್ಟ್ ಕೋಸ್ಟ್ ಇದೇನು ಮಳೆಗಾಲ ಬಂತಲ್ಲಪ್ಪ ದರ್ಜಿ ಅಂಗಡಿಗೆ ಹೋಗಿ ಕಂಬಳಿಯ ವೇಸ್ಟ್ ಕೋಸ್ಟಿಗೆ ಏರ್ಪಾಡು ಮಾಡಿದ್ದು ಆಯಿತು ಎರಡು ಮೂರು ತಿಂಗಳಾದ ಮೇಲೆ ಒಂದು ದಿನ ಕೇಳಿದೆ ಹೇಗೆ ನಡೀತಿದೆ ಶೇದ್ಯಾ ಒಕ್ಕಲ್ತನ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರಂತೆ ಚೆನ್ನಾಗಿದೆಯಪ್ಪ ಎದೆ ಉದ್ದು ಬಂದುಬಿಟ್ಟಿದೆ ಪೈರು ಅಂತ ಹೇಳಿದ್ರಂತೆ ನೋಡಿ ನಾನು ಯಾವಷ್ಟು ಹೇಳಿದ್ದು ಬರೀ ಮಾತಲ್ಲ ಗದ್ದೆಯಲ್ಲಿ ನಿಂತು ಉಳುಮೆ ಮಾಡಿ ಬೆಳೆ ತಂದಿದ್ದಾರೆ ಎದೆ ಮಟ್ಟ ಬಂದುಬಿಟ್ಟಿದೆ ಪೈರು ಎಂದ್ರಂತೆ ಅದಕ್ಕೆ ಡಿ ವಿ ಜಿ ಹೇಳಿದ್ರಂತೆ ನಿಮ್ಮ ಸ್ವಂತ ದುಡಿಮೆ ತಾನೇ ಆ ವೇಸ್ಟ್ ಕೋಸ್ಟ್ ಹಾಕ್ಕೊಂಡು ಸ್ವಂತ ದುಡಿಮೆ ತಾನೇ ವೇಸ್ಟ್ ಕೋಟ್ ಹಾಕ್ಕೊಂಡು ಎಂದ್ರಂತೆ ವೆಂಕಟನಾರಾಯಣಪ್ಪನವರು ಆವಾಗ ನನ್ನ ಜೊತೆಯಲ್ಲಿ ಕೆಲಸ ಮಾಡಲು ಇಬ್ಬರು ಆರಿಟ್ಟುಕೊಂಡಿದ್ದೇನೆ ಬೆಳೆಯೋ ಹುಲಿಸಾಗಿದೆ ಆದರೆ ಅಕ್ಕದ ಪಕ್ಕದ ಜಮೀನುಗಳವರು ದನಗಳನ್ನು ಬಿಟ್ಟುಬಿಡ್ತಾರೆ ಆ ದನ ಬಂದು ನಮ್ಮ ಬೆಳೆಯನ್ನು ಮೇದಿ ಬಿಡುತ್ತವೆ ಅಂದ್ರಂತೆ ಅದಕ್ಕೆ ಡಿ ವಿಜಿ ಹೇಳಿದ್ರಂತೆ ಅದಕ್ಕೆ ನಾವೇನು ಮಾಡಲಾಗ್ತದೆ ಅಂತ ಇವ್ರು ಹೇಳಿದರು ಏನು ಮಾಡಲಾಗ್ತದೆ ಗೋಡೆ ಕಟ್ಟಬೇಕು ಗೋಡೆ ಕಟ್ಟಬೇಕು ಅದರಂತೆ ಅವರು ಆಳುಗಳು ನಿಂತು ಎದೆಯಿದ್ದ ಮಣ್ಣು ಗೋಡೆಯನ್ನು ಎಬ್ಬಿಸಿದರು ಗದ್ದೆ ಸುತ್ತ ಗದ್ದೆಯ ನಾಲ್ಕು ಪಕ್ಕಗಳಲ್ಲಿ ಗೋಡೆ ನಿಂತಿತು ಇನ್ನೂ ಎರಡು ತಿಂಗಳು ಕಳೆಯಿತು ನಾನು ಮತ್ತೆ ಕೇಳಿದೆ ಶೇದ್ಯ ಹೇಗಿದೆ ಒಕ್ಕಲ್ತನ ಹೇಗಿದೆ ಅಂತ ಕೇಳಿದ್ರಂತೆ ಹಾಳಾಗಿ ಹೋಯ್ತಪ್ಪ ಅಂದರು ಯಾಕೆ ಸರ್ ಹುಲಿಸಾಗಿದೆ ಎಂದು ಹೇಳಿದ್ದಿರಲ್ಲ ಅದಕ್ಕೆ ಉತ್ತರ ಕೊಟ್ಟಿರಂತೆ ಹೌದಪ್ಪ ಅತಿ ಹುಲಸಾಗಿ ಹೋಯ್ತು ಪೈರು ನನ್ನೇ ಎತ್ತರ ಆಯಿತು ತೆನೆಯೇ ಬರಲಿಲ್ಲ ಎಲ್ಲ ಒಣಗಿ ಹುಲ್ಲಾಯ್ತು ಅಂತ ಪೈರು ಹುಲ್ಸಾಯ್ತು ಅತಿ ಹುಲಿಸಾಯಿತು ನನ್ನ ಎತ್ತರವಾಯಿತು ತೆನೆಯೇ ಬರಲಿಲ್ಲ ಎಲ್ಲ ಒಣಗಿ ಹುಲ್ಲಾಯಿತು ನಾನು ಕೇಳದೆ ಕಾರಣ ಏನಿರಬೇಕು ಸರ್ ಆಗ ಅವ್ರು ಹೇಳಿದರು ಆ ಹಾಳು ಗೋಡೆ ಕಟ್ಟಿದ್ದಪ್ಪ ಪಕ್ಕದ ಜಮೀನುಗಳವರೆಲ್ಲ ಗೋಡೆಯನ್ನು ನೋಡಿ ತಮ್ಮ ತಮ್ಮಲ್ಲೇ ನಗುತ್ತಾ ಮಾತಾಡ್ಕೊಳ್ತಾ ಇದ್ರು ರಾಸ್ಕಲ್ಸ್ ರಾಸ್ಕಲ್ಸ್ ಅನ್ನೋದು ನೆಲೆ ಮೇಲೆ ಅನ್ನೋದವರು ರಾಸ್ಕಲ್ಸ್ ಗೋಡೆ ಕಟ್ಟಿದರೆ ದಂಟಿಗೆ ಪೋದಿತೇನೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ನನಗೆ ಹೇಳಲೇ ಇಲ್ಲ ಅವರು ಭತ್ತ ಬೆಳೆಯಲು ಹೊರಟು ಒಣ ಹುಲ್ಲು ಬೆಳೆಸಿದ್ದಾಯಿತು ಎಂದು ಜೋರಾಗಿ ನಕ್ಕರು ಆ ಕೊನೆ ಮಾತನಾಡಿ ಜೋರಾಗಿ ನಕ್ಕರು ಕಷಾಯಿಲ್ಲ ಮನಸ್ಸೊಳಗೆ ಸಿಟ್ಟಿಲ್ಲ ವೇಸ್ಟ್ ಆಯಿತಲ್ಲ ಅಂತ ಅದೊಂದು ಎಕ್ಸ್ಪೀರಿಯೆನ್ಸ್ ಹೀಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮತ್ತು ಇದ್ರ ಜೊತೆಗೆ ಆಳವಾದ ಜಿಜ್ಞಾಸುಗಳು ಆಗಿದ್ದರು ಅವರು ಒಂದೇನಾದರೂ ಮಾತು ಚರ್ಚೆಗೆ ಬಂದುಬಿಟ್ರೆ ನಿಷ್ಕರ್ಷ ಆಗೋ ತನಕ ಚರ್ಚೆ ಮಾಡೋದೆ ಉದಾಹರಣೆ ಇನ್ನೊಂದು ಕೊಡ್ತಾರೆ ಅದು ಹೇಗಿತ್ತು ಅಂಥೇಳಿ ಒಂದು ಸಾರಿ ಬೆಂಗಳೂರು ಮಿಥಿಕ್ ಸೊಸೈಟಿ ಮೆಂಬರ್ಗಳೆಲ್ಲ ಸೇರಿಕೊಂಡು ಚರಿತ್ರಾರ್ಹವಾದ ಹಂಪೆಯನ್ನು ನೋಡಲು ಹೋದರು ಎಲ್ಲ ಸ್ಕಾಲರ್ಸ್ ಎಲ್ಲ ಹೋಗಿದ್ದಾರೆ ನೋಡೋದಕ್ಕೆ ಯಾರ್ಯಾರಿದ್ರು ಗುಪ್ಪಿನಲ್ಲಿ ಅಂದರೆ ಫಾದರ್ ಟಿ ಮಿಸ್ ಎಫ್ ಜೆ ರಿಚರ್ಡ್ಸ್ ಐ ಸಿ ಎಸ್ ಆಫೀಸರ್ ಅವರು ಪ್ರೊಫೆಸರ್ ಮೆಟ್ಕ್ಯಾಫ್ ಮೊದಲಾದ ನಾಲ್ವೈರು ಯುರೋಪಿಯನ್ರು ಹಿಸ್ಟ್ರಿ ಪ್ರೊಫೆಸರು ಎಸ್ ಕೃಷ್ಣಸ್ವಾಮಿಂಗಾರು ವೆಂಕಟನಾರಾಯಣಪ್ಪ ಮೊದಲಾದ ನಾಲ್ಕೈದು ಮಂದಿ ಭಾರತೀಯರು ಕೂಡ ಇದ್ದರು ಅದರೊಳಗೆ ಆ ದಿವಸ ನೋಡಬೇಕಾದದನ್ನೆಲ್ಲ ನೋಡಿದರು ಆಮೇಲೆ ಪ್ರಶ್ನೆ ಬಂದು ದಿಲ್ಲಿ ಸೂರ್ಯಾಸ್ತಮಾನದ ಸೊಬಗವನ್ನು ಒಂದು ಬೆಟ್ಟದ ಮೇಲುಗಡೆಯಿಂದ ನೋಡಬೇಕೆಂಬುದು ಉದ್ದೇಶ ಅದಕ್ಕಾಗಿ ಆ ಗುಂಪು ಗುಡ್ಡದ ಕಡೆಗೆ ಅವಸರವಸರವಾಗಿ ನಡೆಯುತ್ತಿತ್ತು ಸೂರ್ಯಾಸ್ತ ನೋಡಬೇಕು ಬೆಟ್ಟದ ಮೇಲಿಂದ ಅಂತ ಹೋಗ್ತಾಯಿದ್ರು ದಾರಿಯಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗಾರ್ಯರಿಗೂ ವೆಂಕಟನಾರಾಯಣಪ್ಪನವರಿಗೂ ಒಂದು ವಾಗ್ವಾದ ಹುಟ್ಟಿತು ಸೂರ್ಯಾಸ್ತಮಾನದ ಸೊಗಸು ಋಷ್ಯಮೂಖ ಪರ್ವತದಿಂದ ನೋಡಲು ಚೆನ್ನವೇ ಅಥವಾ ಮಾಲ್ಯವಂತದಿಂದಲೇ ಎಂಬ ಪ್ರಶ್ನೆ ಎರಡುಗೂ ಡಾಲಿ ಯಾವುದರಿಂದ ಚೆಂದ ಕಾಣಿಸುತ್ತೆ ಅಂತ ಆ ಎರಡು ಬಟ್ಟೆಗಳ ಪೈಕಿ ಯಾವುದೋ ಒಂದರ ತುದಿಯಿಂದ ಬಹು ಸೊಗಸೆಂದು ಒಂದಾನೊಂದು ಪುಸ್ತಕದಲ್ಲಿ ವರ್ಣಿಸಿತ್ತಂತೆ ಯಾವುದೋ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರೊಬ್ಬರು ಈ ಪುಸ್ತಕ ಈಗ ಒಬ್ಬರ ಬಳಿಯೂ ಇಲ್ಲ ಅದರಿಂದ ವಾಗ್ವಾದ ನಾನು ಓದಿದ್ದೇನೆ ಇದು ಅಂತ ಇವರು ನಾನು ಓದಿದ್ದೇನೆ ಅದು ಅಂತ ಇವರು ಚರ್ಚೆ ನಡೆದಂತೆಲ್ಲ ಧ್ವನಿ ಜೋರಾಯಿತು ಮಾತು ಬಿಸಿ ಬಿಸಿ ನಿಂತು ಜಗಳವಾಡುತ್ತಿದ್ದರು ಮಿಕ್ಕವರು ಮುಂದೆ ವೇಗ ವೇಗವಾಗಿ ನಡೆದು ಹೋಗುತ್ತಿದ್ದರು ಮೆಟ್ಕಾಫ್ರವರು ತಮ್ಮ ಸಹೋದ್ಯೋಗಿಗಳಾದ ಇಬ್ಬರು ಪ್ರೊಫೆಸರ್ಗಳು ಕಾದಾಡಿಕೊಂಡು ಹಿಂದೆ ನಿಂತಿದ್ದನ್ನು ಗಮನಿಸಿದರು ಜಗಳಾಡ್ತಾ ಇದ್ದಾರೆ ಹಿಂದೆ ಬರ್ತಾಯಿಲ್ಲ ಅವರೇನು ಮಾಡಿದರು ಅಂದರೆ ಭಾಳ ತಮಾಷೆ ಆಗಿದೆ ಅವರು ಟಬಾರ್ಡ್ರವರು ಹಿಡಿದಿದ್ದ ಕಟ್ಟಿಗೆಯನ್ನು ಅವರ ಕೈಯಿಂದಲೂ ರಿಚರ್ಡ್ರವರು ಹಿಡಿದಿದ್ದ ಕಟ್ಟಿಗೆಯನ್ನು ಅವರ ಕೈಯಿಂದಲೂ ಕಿತ್ತುಕೊಂಡು ಪ್ರೊಫೆಸರ್ಗಳಿದ್ದ ಕಡೆಗೆ ಬಂದು ಒಬ್ಬೊಬ್ಬರ ಕೈಗೆ ಒಂದು ಕಟ್ಟಿಗೆಯನ್ನು ಕೊಟ್ಟರು ವೆಂಕಟನಾರಾಯಣಪ್ಪನವ್ರು ಕೇಳಿದರು ಏನಿದು ಅಂತ ಕೇಳಿದ್ರಂತೆ ಆವಾಗ ಮೆಟ್ಕಾಫ್ ಹೇಳಿದ್ರಂತೆ ಈ ಕಟ್ಟಿಗೆಗಳ ಬಡಿದಾಟದಿಂದ ನಿಮ್ಮ ವ್ಯಾಜ್ಯ ಬೇಗ ಫೈಸಲಾಗಲಿ ಹಾಗಾಗದಿದ್ದರೆ ಸೂರ್ಯಾಸ್ತಮಾನ ನಿಮಗಾಗಿ ಕಾದುಕೊಂಡಿರುವುದಿಲ್ಲ ಅಂತ ಹೇಳಿದ್ರಂತೆ ಇಬ್ಬರು ಪ್ರೊಫೆಸರ್ಗಳು ಅರ್ಥವಾಗಿ ನಕ್ಕು ಮಿಕ್ಕವೊಡನೆ ಮುಂದಕ್ಕೆ ನಡೆದರು ನ ವೆಂಕಟನಾರಾಯಣಪ್ಪನವರು ಕೃಷ್ಣಸ್ವಾಮಿ ಅಯ್ಯಂಗಾರರು ಅದಕ್ಕೆ ಹಿಂದೆಯೂ ಗಾಢ ಸ್ನೇಹಿತರು ಆಮೇಲೆಯೂ ಗಾಢ ಸ್ನೇಹಿತರೆ ಸ್ನೇಹದಷ್ಟಕ್ಕೆ ಸ್ನೇಹ ತರ್ಕವೆದ್ದರೆ ತರ್ಕ ಎರಡೂ ತೀವ್ರವೇ ನೋಡಿ ತರ್ಕಕ್ಕೆ ನಿಂತ್ಕೊಂಡಾಗ ತರ್ಕೇ ಸ್ನೇಹ ಅಂದರೆ ಸ್ನೇಹ ಸ್ನೇಹ ಬಂತು ಒಂದು ತರ್ಕಕ್ಕೇನು ಇಲ್ಲ ಹಾಗೆ ಮುಂದಿನ ತಮಾಷೆಯಾದ ಘಟನೆ ಅಂತ ಕಣ್ಣೇದು ಹೇಳ್ತೇನೆ ಅದ್ಭುತವಾದ ಘಟನೆ ಇತ್ತು ಒಂದು ಎಲ್ಲರೂ ತೀರ್ಮಾನ ಮಾಡಿ ಬಾಬಾ ಬುಡ್ಡನ್ಗಿರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆ ಆ ಪ್ರವಾಸದ್ದು ಸೊಂದಾಗಿ ಚೆನ್ನಾಗಿ ಬರೆದಿದ್ದಾರೆ ಡಿ ವಿಜಿ ಚಿಕ್ಕಮಗಳೂರಿನ ಸಾಹಿತ್ಯ ಸಮ್ಮೇಳನ ಮುಗಿದ ರಾತ್ರಿ ಎಂಟು ಹತ್ತು ಮಂದಿ ಪ್ರಯಾಣ ಮಾಡಿ ಮಾರನೇ ದಿನ ಬಾಬಾ ಬುಡನಗಿರಿಯನ್ನು ಸೇರಿ ದತ್ತಾತ್ರೇಯ ಪೀಠ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡತಕ್ಕದ್ದನ್ನು ನಿಶ್ಚಯಿಸಿಕೊಂಡೆವು ಅದರಂತೆ ಎಲ್ಲ ಸಿದ್ಧತೆಯೂ ಆಯಿತು ಡೆಪ್ಯ್ಟಿ ಕಮಿಷನರ್ ಕೆ ಮೈಲಾರಿ ರಾಯರ ಕೃಪೆಯಿಂದ ನಾಲ್ಕೈದು ಜೋಡೆತ್ತಿನ ಗಾಡಿಗಳು ಸಿದ್ಧವಾಗಿ ನಿಂತವು ರಾತ್ರಿ ಸುಮಾರು ಒಂಬತ್ತು ಗಂಟೆ ನಮ್ಮ ಏರ್ಪಾಟನ್ನು ಯಾರಿಗೂ ತಿಳಿಸತಕ್ಕದ್ದಲ್ಲ ಎಂದು ಗುಟ್ಟಾಗಿ ಇಟ್ಟುಕೊಂಡಿದ್ದೆವು ಎಲ್ಲರೂ ಬಂದ್ಬಿಡ್ತಾರಲ್ಲ ಜಾತ್ರೆ ಆದಂಗೆ ಆಗ್ಬಿಡುತ್ತೆ ಅಂತ ಇಟ್ಕೊಂಡಿದ್ದರು ಆದರೆ ನೂರು ಮಂದಿ ಒಟ್ಟಿಗೆ ಬಿಡಾರ ಮಾಡಿರುವ ಗುಟ್ಟು ಸಾಧ್ಯವೇ ಸಮ್ಮೇಳನಕ್ಕೆ ಬಂದಿದ್ದವರಲ್ಲಿ ಯಾರೋ ಸುಳಿವು ಕಂಡುಕೊಂಡು ನಮಗಿಂತ ಮುಂಚೆ ಆ ಗಾಡಿಗಳಲ್ಲಿ ಕುಳಿತು ಬಿಟ್ಟರು ಪ್ಲ್ಯಾನ್ ಮಾಡಿದ್ರು ಇವರು ಹೋಗಿ ನೋಡಿದ್ರೆ ಯಾರೂ ಇರಲಿಲ್ಲ ನನಗೆ ಅನುಭವ ಆಗಿತ್ತಿದ್ದು ಎಪ್ಪತ್ತು ಎಪ್ಪತ್ತೊಂದರ ಹೊತ್ತಿಗೆ ನಾವು ಅಮೃತ್ಸರದಿಂದ ಡೆಲ್ಲಿಗೆ ಬರ್ತಾ ಇದ್ವಿ ಮತ್ತು ಯೂನಿವರ್ಸಿಟಿ ಟೀಮ್ ಹೋಗಿತ್ತು ನಮ್ಮದು ನಮ್ಮ ಫಸ್ಟ್ ಕ್ಲಾಸ್ ಟಿಕೆಟ್ ರಿಸರ್ವ್ ಮಾಡಿದ್ರು ಆಗಲ್ಲ ಫಸ್ಟ್ ಕ್ಲಾಸ್ ಅಂದರೆ ಭಾಳ ದೊಡ್ಡ ನಮಗೆ ಹುಡುಗರಿಗೆಲ್ಲ ಗೌರ್ಮೆಂಟ್ ಕೊಡ್ತಿತ್ತು ನಮಗೆಲ್ಲ ನಾವು ಸ್ವಲ್ಪ ಸೊಕ್ಕು ಇರ್ತಿತ್ತಲ್ಲ ಅವಾಗ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ ಅಂತ ಹೇಳಿ ಅಮೃತ್ಸರ್ ಸಾಯಂಕಾಲ ಏಳು ಗಂಟೆಗೆ ಬಿಡಬೇಕು ಟ್ರೈನದು ನಾವು ಮಧ್ಯಾಹ್ನ ಎರಡು ಗಂಟೆಗೆ ಸ್ಟೇಷನ್ ಮಾಸ್ಟ್ರಿಗೆ ಕೇಳಿದ್ವಿ ಏಳು ಗಂಟೆಗೆ ಟ್ರೈನ್ ಬಿಡುತ್ತೆ ಎಷ್ಟು ಗಂಟೆ ಬರಬೇಕು ನಾವು ಇಲ್ಲಿ ಅಂತ ಅದು ಭಾಳ ಚೆನ್ನಾಗಿ ಹೇಳಿದೆ ಬಂದಿದ್ದೀರಲ್ಲ ಒಂದೂವರೆಗೆ ಇಲ್ಲಿ ಉಳ್ಕೊಂಬಿಡಿ ಅಂದ್ರೆ ನಾವು ನಕ್ಕು ಏಳು ಗಂಟೆಗೆ ಟ್ರೈನು ಈ ಒಂದೂವರೆಗೆ ಹೋಗಿದ್ದೇನು ಮಾಡೋದು ಬಂದ್ರಾಯ್ತು ಆರೂವರೆಗೆ ಅಂತ ನೀವು ಮನೆ ಬರ ಅಂದ ಅವನು ನಾವು ಹೋಗಿ ಆರಾಮಾಗಿ ಟಿಕೆಟ್ ಇದೆಯಲ್ಲ ನಮ್ಮಲ್ಲಿ ನಾವು ಸೌತ್ ಇಂಡಿಯನ್ಸ್ಗೆ ಒಂದು ರಾಂಗ್ ನೋಷನ್ ಇದೆ ಟಿಕೆಟ್ ಅಂದರೆ ಸೀಟ್ ಇದೆ ಅಂತ ಅಲ್ಲಿ ಹಂಗಿಲ್ಲ ಅದು ಟಿಕೆಟ್ ತೊಗೊಂಡು ನಾವು ಆರೂವರೆಗೆ ಹೋದ್ವಿ ಟ್ರೈನಲ್ಲಿ ಲೈಟ್ ಇರಲಿಲ್ಲ ಕಂಪಾರ್ಟ್ಮೆಂಟಲ್ಲಿ ಲೈಟ್ ಇರಲಿಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದೆ ಟ್ರೈನು ನಮ್ಮ ಜೊತೆಗೆ ಹುಡುಗ ಪೈಲ್ವಾನ ಅವನು ಯೂನಿವರ್ಸಿಟಿ ಪೈಲ್ವಾನು ಗೌಡ ಅವನೇನು ಮಾಡ್ದ ಶೆ ಹಾಕ್ಕೊಂಡು ಒಳಗೆ ಹತ್ತಿದ ಆರಾಮಾಗಿ ಒಳಗೆ ಹೋಗಬೇಕು ಅಂತ ಒಳಗೆ ಹೋದ ಹೇಗೆ ಹೋಗಿದ್ದು ಹಾಗೆ ಪ್ಲ್ಯಾಟ್ಫಾರ್ಮಲ್ಲಿ ಹಪ್ಪು ಅಂತ ಬಿದ್ದ ಯಾಕೋ ಅಂತ ಕೇಳಿದರೆ ಯಾರೋ ತಳ್ಳಿದ್ರು ಅಂತ ಬ್ಯಾಟ್ರಿ ಹಿಡಿದು ನೋಡಿದರೆ ಸೀಟ್ ಬಿಡಿ ನೆಲದ ಮೇಲೂ ಪೇಪರ್ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ ಜನ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ರಿಸರ್ಡ್ ಕಂಪಾರ್ಟ್ಮೆಂಟು ಇವ್ನು ಹೋಗಿ ಕೇಳಿದೆ ನಂದು ರಿಸರ್ವೇಷನ್ ಇದೆ ಅಂತ ನಂದು ಇದೆ ಅಂದ ಅವನು ಏನು ಜಗಳಾಡು ಸರ್ದಾರ್ಜಿ ಜೊತೆಗೆ ಅವನು ನಂದು ರಿಸರ್ವೇಷನ್ ಇದೆ ಅಲ್ಲ ನಾವು ಮೊದಲು ದುಡ್ಡು ಕೊಟ್ಟಿದ್ದೀವಿ ಅಂತ ನಾನು ಕೊಟ್ಟಿದ್ದೇನೆ ದುಡ್ಡು ನನಗೆ ಟಿಕೆಟ್ ನನ್ನ ಟಿಕೆಟ್ ಇದೆ ಮೊದಲು ಬಂದವನು ನಾನೋ ನೀನು ಜಗಳ ಹಚ್ಕೊಂಡ್ಬಿಡ್ತು ಸ್ಟೇಷನ್ ಮಾಸ್ಟರ್ ಕಡೆ ಹೋದ್ವಿ ನಾವು ಅಲ್ಲ ಸ್ವಾಮಿ ರಿಸರ್ವೇಷನ್ ನಾವು ಮೊದಲೇ ಮಾಡಿದ್ದೀವಿ ಒಂದು ತಿಂಗ್ಳು ಮೊದಲು ರಿಸರ್ವೇಷನ್ ಆಗಿದೆ ಅಂತ ಅವ್ನು ಹೇಳಿದ ಮೊದಲೇ ಹೇಳಿದಿವ ನಿಮಗೆ ಒಂದುವರೆಗೆ ಇದ್ಬಿಡಿ ಇಲ್ಲಿ ಆ ಗಾಡಿನ ವಾಶ್ ಮಾಡ್ತಾ ಇರ್ತಾರೆ ಕಂಪಾರ್ಟ್ಮೆಂಟಲ್ಲಿ ಅಲ್ಲಿ ಕೂತ್ಕೊಂಡು ಬಾಗಿಲು ಹಾಕೊಂಡ್ಬಿಡ್ಬೇಕು ನೀವು ಇಲ್ಲಿ ಬಂದ ಮೇಲೆ ಜಗಳಾಡೋಕ್ಕಾಗಲ್ಲ ನೀವು ಹಣೆ ಬರೋ ಅಂತ ಫಸ್ಟ್ ಕ್ಲಾಸ್ ಟಿಕೆಟ್ ಜೇಬಲ್ಲಿ ಇಟ್ಕೊಂಡು ಥರ್ಡ್ ಕ್ಲಾಸ್ ಕಂಪೌಂಡ್ ನಿಂತ್ಕೊಂಡು ಪ್ರವಾಸ ಮಾಡ್ಕೊಂಬಂದಿವಿ ರಾತ್ರಿ ಎಲ್ಲ ನಾವು ರಿಸರ್ವೇಷನ್ಗೇನು ಅರ್ಥ ಇಲ್ಲ ಮೊದಲು ಇಟ್ಕೊಂಡಿದ್ದಾರೆ ರಿಸರ್ವೇಷನ್ ಮಾಡಿಕೊಂಡು ಆದರೆ ಯಾರೋ ಮೊದಲು ಗಾಡಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವರು ಅವರಲ್ಲಿ ಗಂಡಸರು ಮಾತ್ರವೇ ಅಲ್ಲ ಅವರ ಹೆಂಡತಿಯರು ಇತರ ಹೆಂಗಸರು ಇದ್ದರು ಗಾಡಿ ಒಂದೆರಡು ಮೈಲು ಸಾಗುವಷ್ಟರೊಳಗಾಗಿ ಅವರು ತೂಕಡಿಸೋಣ ಪಕ್ಕದವರೆಗೆ ಮೈ ತಗುಲೋಣ ಮೊದಲಾದ ಅವಸ್ಥೆಗಳು ಪ್ರಾರಂಭವಾದವು ಇದು ಅಸಹ್ಯವೆನಿಸಿದ ನಾಲ್ಕಾರು ಮಂದಿ ಗಾಡಿಯಂದುಳಿದು ಕಾಲು ನಡಿಗೆ ಮನಸ್ಸು ಮಾಡಿದೆವು ವೆಂಕಣ್ಣಯ್ಯ ಶ್ರೀನಿವಾಸ ಮೂರ್ತಿ ನಾನು ಇನ್ನೊಬ್ಬರು ನಾವು ನಾಲ್ವರು ಹರಡಿಕೊಂಡು ಹಾಡಿಕೊಂಡು ರಾತ್ರಿಯೆಲ್ಲ ಬೆಟ್ಟ ಹತ್ತಿದೆವು ಸ್ವಲ್ಪ ದೂರ ಕಳೆದ ಮೇಲೆ ಬೆಳೆದಿಂಗಳು ಬಂತು ಸೊಗಸಾದ ಬೆಳೆದಿಂಗಳು ನಾವು ನಡೆದು ಬರುತ್ತಿರುವಾಗ ದಾರಿಯಲ್ಲೊಂದು ಕಡೆಗೆ ನಮ್ಮ ಪಾರ್ಟಿಯ ಗಾಡಿಗಳು ನಿಂತಿದ್ದೆವು ಕಾರಣ ಏನು ಎಂದು ವಿಚಾರ ಮಾಡಿದೆವು ಆ ಪಕ್ಕದಲ್ಲೆಲ್ಲೋ ಹುಲಿಯೋ ಚಿರತೆಯೋ ನಡೆಯುತ್ತಿದ್ದುದು ಕಾಣಿಸ್ತಂತೆ ಆಗ ಎತ್ತು ಕಟ್ಕೊಂಡು ಬಂಡಿಯಲ್ಲೋ ಅದು ಎತ್ತ ಕಟ್ಕೊಂಡು ಹೋದದ್ದು ಹುಷಾರಾಗಿರ್ತಾರೆ ಗಂಡ ಕಳೆಯುತ್ತೆಂದು ತೋರಿದ ಮೇಲೆ ಗಾಡಿಗಳು ಮುಂದೆ ಸಾಗಿದ್ದವು ನಾವು ಎಲ್ಲಿಯೂ ನಿಲ್ಲಿದೆ ನಡೆಯುತ್ತಲೇ ಇದ್ದೆವು ರವಿಕಲ್ಲು ಕಂಡಿ ಎಂಬಲ್ಲಿಗೆ ನಾವು ಬರುವಾಗ ಬೆಳಗ್ಗೆ ಸುಮಾರು ಐದು ಗಂಟೆ ರಾತ್ರಿಯಲ್ಲಿ ನಡೆದಿದ್ದಾರೆ ಇವರು ವೆಂಕಟನಾರಾಯಣಪ್ಪನವರು ಇಬ್ಬರು ನಂಜುಂಡ ಶಾಸ್ತ್ರಿಗಳು ಪಂಡಿತ್ ಹನುಮಂತರಾಯರು ಮೊದಲು ಮುಟ್ಟಿದ ತಕ್ಷಣ ಸ್ನಾನ ಮಾಡಿ ಪಾಕಕ್ಕೆ ನಿಂತರು ಅಡುಗೆ ಮಾಡಬೇಕಲ್ಲವರು ನಮಗೆ ಕಾಫಿಯನ್ನು ಮಾಡಿಟ್ರು ತಮಾಷೆ ಅಂದರೆ ವೆಂಕಟನಾರಾಯಣಪ್ಪ ಕಾಫಿ ಕುಡೀತಿರ್ಲಿಲ್ಲ ಮತ್ತೊಬ್ಬರಿಗೆಲ್ಲ ಕಾಫಿ ತಪ್ಪದೇ ಮಾಡೋರು ನಾವು ಚೇತರಿಸಿಕೊಂಡು ಸ್ನಾನ ಮಾಡಿದ್ದಾದ ಮೇಲೆ ಒಂದು ಪ್ರಶ್ನೆ ಊಟವಾದ ಮೇಲೆ ದತ್ತಾತ್ರೆಯ ಪೀಠವೇ ಅಥವಾ ಪೀಠಕ್ಕೆ ಹೋಗಿ ಬಂದ ಮೇಲೆ ಊಟವೇ ಯಜಮಾನರಿಗೂ ಪಂಡಿತರಿಗೂ ಮಡಿ ಅವಾಂತರ ಪೀಠಕ್ಕೆ ಹೋಗಿ ಬಂದ ಮೇಲೆ ಅಂದರೆ ಮತ್ತೆ ಮಡಿಯಾಗಬೇಕಾಗುತ್ತದೆ ಅದು ಕಾಲವನ್ನು ತಿನ್ನುತ್ತದೆ ಆದ್ದರಿಂದ ಮೊದಲೇ ಕೂಡಲೇ ಭೋಜನವಾಯಿತು ನಂತರ ದತ್ತಾತ್ರೇಯ ಗುಹೆ ಮೊದಲಾದ ಸ್ಥಳಗಳಿಗೆ ಹೋಗಿ ಹಿಂದೆ ಬರುವ ಹೊತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಆಗಿರಬೇಕು ಕಲ್ಪನೆ ಮಾಡಿಕೊಳ್ಳಿ ರಾತ್ರಿಯೆಲ್ಲ ಪ್ರವಾಸ ಮಾಡಿ ಹೋಗಿದ್ದಾರೆ ಒಂದು ಗಂಟೆ ಆಗಿದೆ ನಾವು ಬರುತ್ತಿದ್ದಂತೆ ವೆಂಕಟನಾರಾಯಣಪ್ಪನವರು ಗಾಡಿಯನ್ನು ಗಾಡಿ ಅವರನ್ನು ಕರೆದು ಹೇಳಿದರು ಕಟ್ಟಿಪ್ಪ ಗಾಡಿಗಳನ್ನು ಅಂದ್ರಂತೆ ಇವ್ರಿ ಗಾಬ್ರಿ ಯಾಕೆ ಸರ್ ಗಾಡಿ ಅಂತ ಕೇಳಿದ್ರಂತೆ ವಾಪಸ್ ಹೋಗೋದಕ್ಕೆ ಅಂದರು ಅಲ್ಲ ಸರ್ ರಾತ್ರಿ ಇಲ್ಲಿ ಇರಬೇಡವೆ ಸರ್ ಬಂದಿರೋದೆ ಅದಕ್ಕೆ ರಾತ್ರಿ ಇರಬೇಡವೆ ಇಲ್ಲಿ ಅಂತ ಕೇಳಿದ್ರಂತೆ ರಾತ್ರಿ ಯಾಕೆ ಮಣ್ಣು ಹೊಯ್ಕೊಳ್ಳೋಕೆ ಅಂತ ಕೇಳಿದ್ರಂತೆ ಅಲ್ಲ ಸರ್ ಇಷ್ಟು ದೂರ ಬಂದು ಚೆನ್ನಾಗಿ ನೋಡಬೇಡವೆ ಅಂತ ಕೇಳಿದರು ಇಷ್ಟು ಒಂದು ಮಾಡಿದ್ದೇನು ನೋಡಿದ್ದೆ ಅಲ್ವೇ ಅಂದರೆ ಅಲ್ಲ ಸರ್ ಪ್ರಕೃತಿ ವೈಭವವನ್ನು ಹೀಗೇನೆ ಸರ್ ನೋಡೋದು ಸೂರ್ಯನ ಝಳದಲ್ಲಿ ಎಲ್ಲ ಒಡ್ಡೊಡ್ಡು ಒರಟು ಹೊರಟು ನೀರಸ ಇದು ಬರೀ ಪ್ರೋಝ್ ಸರ್ ಬರೀ ಪ್ರೋಝು ರಾತ್ರಿ ಆದರೆ ಬೆಳ್ದಿಂಗಳು ಇರುತ್ತದೆ ಚಂದ್ರಿಕೆಯಲ್ಲಿ ಎಲ್ಲ ಮೃದುವಾಗಿ ನುಣುಪಾಗಿ ರಸವಂತವಾಗಿ ಕಣ್ಣಿಗೆ ಕಾಣುತ್ತದೆ ಅಂತ ಡಿ ವಿ ಜಿ ಹೇಳಿದ್ರಂತೆ ಅದಕ್ಕೆ ಅವರು ಹೇಳಿದ್ರಂತೆ ಅದೆಲ್ಲ ನಿಮ್ಮ ಭ್ರಾಂತಿ ಗಾಡಿಯಲ್ಲಿ ಕುಳಿತು ಓಡಿ ಹೋಗುವಾಗ ಕಣ್ಣುಗಳನ್ನು ಪಿಳಪಿಳ ಬಿಟ್ಕೊಂಡು ಕುಳಿತೀರಿ ಬೆಳೆದಿಂಗಳೇನು ನೋಡ್ತಾಯಿರಿ ನೀವು ಅಂದ್ರಂತೆ ಹಾಗೆ ನೋಡುವುದಕ್ಕಾಗುತ್ತದೆಯೇ ಸರ್ ಬೆಟ್ಟವನ್ನು ಕಾಡನ್ನು ಎಂದೆ ನಿನ್ನೆ ರಾತ್ರಿ ಬಂದದ್ದು ಜ್ಞಾಪಕದಲ್ಲಿ ಇದೆಯೋ ಇಲ್ಲವೋ ಹುಲಿಯೋ ಚಿರುತಿಯೋ ಬಂದರೆ ಏನು ಮಾಡ್ತೀರಿ ಅದು ಚಿಂತೆ ಅವರಿಗೆ ಎಷ್ಟು ಜನ ಕರ್ಕೊಂಡು ಬಂದಿದ್ದೀವಿ ಹುಲಿ ಬಂದರೆ ತೊಂದರೆ ಆಗತ್ತಲ್ಲ ಅನ್ಸುತ್ತೆ ಬಂಡಿ ಹೊಡಿಸ್ಬಿಡೋದು ಅಂತ ಅವರಿಗೆ ಭಯ ಅದು ಇವರು ದಾರಿಯಲ್ಲಿ ಆ ಭಯ ನಾವಿಲ್ಲೇ ಇದ್ದು ಬಂಗಲೆಯ ವರಾಂಡದಲ್ಲಿ ನೋಡೋಣ ಆಕಾಶದಿಂದ ಪ್ರಕೃತಿ ವೈಭವ ಭೂಮಿಯಿಂದ ಪ್ರಕೃತಿ ವೈಭವ ನೋಡೋಣ ಅಂತ ಹೇಳಿದರು ಅವರು ಹೇಳಿದ್ರಂತೆ ಸರಿ ಸರಿ ಊರಿಗೆ ಹೋಗಿ ರಾಜಶೇಖರ ವಿಳಾಸವನ್ನು ಜೇಮಿನಿಯನ್ನು ಓದಿ ಆ ವೈಭವವನ್ನು ಕಂಡುಕೊಳ್ಳಿ ಪುಸ್ತಕದಲ್ಲಿ ಕಂಡುಕೊಳ್ಳಿ ಅಂತ ಹೇಳಿದ್ರಂತೆ ಹೀಗು ಮಾತು ನಡೆಯುತ್ತಿದ್ದಾಗ ಗಾಡಿಗಳು ಭರ್ತಿಯಾಗಿ ಸಾಗ ಹೊರಟು ವೆಂಕಟನಾರಾಯಣಪ್ಪ ಅನುಕೂಲ ಮಾಡಿದ್ದರು ಹೆಂಗಸರನ್ನು ಅವರ ಗಂಡಸರನ್ನು ಪಾತ್ರೆಗಳನ್ನು ಆಳುಗಳನ್ನು ಒಂದು ಗಾಡಿಯಲ್ಲಿ ರವಾನೆ ಮಾಡಿ ಹಿಂದಿನದಿಂದ ನಾ ನಿದ್ದೆಗೆಟ್ಟಿದ್ದ ನಮಗಾಗಿ ಒಂದು ಗಾಡಿಯನ್ನು ಇರಿಸಿದ್ದರು ನೋಡಿ ಎಷ್ಟು ಆತಂಕ ಮನುಷ್ಯನಿಗಿತ್ತು ತಾವು ನಿದ್ದೆಗೆಟ್ಟಿದ್ದಾರೆ ಅಡುಗೆ ಮಾಡಿದ್ದಾರೆ ಎಲ್ಲ ಮಾಡಿ ಅವ್ರ ದಾರಿಯಲ್ಲಿ ಚೀರ್ತೆ ಬಂದರೆ ಯಾರೇ ತೊಂದರೆ ಆಗತ್ತೋ ಗಾಡಿ ಹೊರಡಿಸೋದು ಪಾಪ ಹುಡುಗರು ನಿದ್ದೆ ಮಾಡಿಲ್ಲ ಅಂತ ಹೇಳಿ ಅವ್ರಿಗೊಂದು ಬಂಡಿ ಬೇರೆ ಮಾಡೋದು ಇದು ಹೇಳ್ತಾರೆ ಡಿ ವಿ ಜಿ ನಾವು ಬೆಲೆ ಕಟ್ಟೋಕೆ ಆಗೋಲ್ಲ ಎಲ್ಲರ ಕಷ್ಟಗಳು ನೆನೆಸ್ಕೊಂಡ್ಬಿಟ್ಟು ತಾವು ಕಷ್ಟಪಡೋದಲ್ಲ ಅವ್ರು ಹೇಳ್ತಾರೆ ಅವ್ರ ಜೀವನ ಕಷ್ಟದಲ್ಲಿ ಹೋಯ್ತು ಮತ್ತೊಬ್ಬರು ಕಷ್ಟ ಆಗದೆ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಅವ್ರದ್ದು ನಮಗೆ ಗಾಡಿಯನ್ನು ಇರಿಸಿದ್ದರು ಎಷ್ಟು ಎಲ್ಲ ಅವಸರವಾದ ಆಯಿತೆಂದು ಬಾಬಾ ಬುಡನಗಿರಿ ಬೆಳದಿಂಗಳಲ್ಲಿ ಎಷ್ಟು ಚೆನ್ನಾಗಿದ್ದೀತು ಎಂದು ಗೊಣಗಿಕೊಂಡು ನಾವು ಪ್ರಯಾಣ ಮಾಡಿದೆವು ಎರಡು ಸಮುದ್ರಗಳ ಸಂಘ ಇದು ಚೆನ್ನಾಗಿರೋ ಮಾತು ಇಬ್ಬರು ಮಾತನ್ನು ಕೋಟ್ ಮಾಡ್ತಾರೆ ಡಿ ವಿ ಜಿ ವಿಶ್ವೇಶ್ವರಯ್ಯನವ್ರದು ಎರಡು ಸಮುದ್ರಗಳ ಸಂಘ ಬೆಳದಿಂಗಳಲ್ಲಿ ಚೆಂದ ಎಂದಾಗ ಅಲ್ಲೇನಿರುತ್ತದೆ ವಿಶೇಷ ಎಂದವರು ವಿಶ್ವೇಶ್ವರಯ್ಯನವರು ಬೆಟ್ಟ ಕಣಿವೆ ಕಾಡುಗಳು ಬೆಳದಿಂಗಳಲ್ಲಿ ಚೆಂದ ಎಂದಾಗ ಅಲ್ಲೇನಿರುತ್ತೆ ಮಣ್ಣು ಎಂದವರು ವೆಂಕಟನಾರಾಯಣಪ್ಪನವರು ಕೊನೆಗೆ ಹೇಳ್ತಾರೆ ಏನಿರುತ್ತದೆ ಹೇಳುವುದಕ್ಕೆ ಹೇಳಲಾಗದೇ ಒಳಗೆ ಅನುಭವಿಸೋದಕ್ಕೆ ಏನಾದರೂ ಇದ್ದೀತು ಅಂತ ಪ್ರಕೃತಿಯನ್ನು ಅವ್ರು ಹೇಳ್ತಾರೆ ಹೇಳೋದಕ್ಕೇನಿಲ್ಲ ಅನುಭವಿಸ್ಬೇಕು ವಿಶ್ವೇಶ್ವರನವ್ರಿಗೆ ಹಾಕಿ ಕಾಣಿಸ್ತು ವೆಂಕಟ ನಾರಾಯಣಪ್ಪನವ್ರು ಹೀಗೆ ಕಾಣಿಸ್ತು ಅಂತ ಹೇಳಿ ಇಷ್ಟು ದೊಡ್ಡ ವ್ಯಕ್ತಿ ಚಿತ್ರವನ್ನು ಬರೆದಿದ್ದಾರೆ ಅವ್ರ ಬಗ್ಗೆ ಇನ್ನು ಮುಗಿತು ಅಂತಿಲ್ಲ ಅದು ಆದರೆ ಆ ವ್ಯಕ್ತಿ ಚಿತ್ರ ಬರೀಬೇಕಾದರೆ ಎಷ್ಟು ಮುಖಗಳನ್ನು ಗಮನಿಸಬೇಕಾಗ್ತದೆ ಅನ್ನೋದು ಇಟ್ಟುಕೊಂಡು ಅದಕ್ಕೆ ಆ ತೂಕದ ವ್ಯಕ್ತಿ ಹತ್ತಾರು ಮುಖಗಳಿರುವಂಥ ಒಬ್ಬ ವ್ಯಕ್ತಿ ಬಗ್ಗೆ ವಿಸ್ತಾರವಾದಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಡಿ ಇಲ್ಲಿಗೆ ಮಾತನ್ನು ನಿಲ್ಲಿಸೋಣ ನಮಸ್ಕಾರ